ಅಮೇರಿಕದಲ್ಲಿ ಕನ್ನಡದಲ್ಲಿ ಮಾತಾಡುವಂತಹ ಒಂದು ಸಹಯೋಗ ನನಗೆ ಒದಗಿ ಬಂದಿದೆ ಸಭೆಯಲ್ಲಿ ಬಹಳ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿದ್ದಾರೆ ಪೂತಿ ನಸ್ಮಾಚ ಅವರ ಪುತ್ರಿ ಅವರಿಂದ ಸಭೆ ನಿಜವಾಗಲೂ ಅದಕ್ಕೆ ಸಭೆಗೆ ಒಂದು ಬೆಲೆ ಒಂದು ಮೆರುಗು ಒಂದು ಬಂದಿದೆ ಹಾಗೆ ರಾಮಚಂದ್ರ ಶರ್ಮಾ ತ್ಯಾಗಳಿಯವರ ಪುತ್ರ ಮತ್ತು ಅನಂತ ಶರ್ಮಾ ಭುವನಗಿರಿಯವರ ಪುತ್ರ ಇವರೆಲ್ಲ ಬಂದಿರುವಂತಹದ್ದು ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಬಂದಿರುವಂಥದ್ದಿದೆ ಮತ್ತು ನನ್ನ ತಮ್ಮನ ಮಗನಾದಂತಹ ಶ್ರೀವತ್ಸ ಅವನು ಕೂಡ ಸಂಸ್ಕೃತದೂ ಚೆನ್ನಾಗಿ ತಿಳ್ಕೊಂಡಿರುವಂಥವನು ಛಂದಸ್ಸಿನಲ್ಲಿ ಸಂಸ್ಕೃತ ಛಂದಸ್ಸಿನಲ್ಲಿ ವಿಶೇಷವಾಗಿ ಕೆಲಸ ಮಾಡೋ ಅದಕ್ಕೆ ಪ್ರೋಗ್ರಾಮಿಂಗ್ ಎಲ್ಲ ಬರೆದು ಎಲ್ಲ ಮಾಡಿರುವಂಥವನು ಅವನಿರುವಂಥದ್ದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನು ಬಹಳ ಶಾರ್ಟ್ ನೋಟಿಸಲ್ಲಿ ವ್ಯವಸ್ಥೆ ಮಾಡಿದಂತಹ ಪ್ರತಾಪ ಸಿಂಹ ಎಲ್ಲರಿಗೂ ಕೂಡ ಅದರಿಂದ ಪುಸಕಿನಾಗಿದ್ದೀನಿ ಸಲಹೆಗೆ ಬಂದಿದ್ದಕ್ಕೆ ತುಂಬ ಸಂತೋಷ ಈಗ ಮೈಕ್ ಇಲ್ದೇನೆ ಆಗತ್ತಾ ಅಥವಾ ವಿತ್ ಮೈ ಕಾಸಿನ ಕಾತ್ವೇಜ್ ಹಾ ಈಸ್ ಕನ್ನಡ ಓಕೆ ಯಾಕರೂ ಈಸ್ ದೇರ್ ಎನಿಬಡಿ ಹೂ ಈಸ್ ನಾಟ್ ಅಟ್ ಹೋಮ್ ವಿತ್ ಕನ್ನಡ ಸೊ ಇನ್ case, I can speak in English ಇಂಗ್ಲೀಷ್ ನಾಟ್ ಎ ಪ್ರಾಬ್ಲಮ್ ಮೈಕ್ ಇಟ್ಕೊಂಡ್ರೆ ನನಗೆ ಯೂನಿಫಾರ್ಮ್ ಆಗಿ ಸೇಮ್ ಡಿಸ್ಟೆನ್ಸ್ ಇಟ್ಕೊಳಕ್ ಆಗಲ್ಲ ಮಾತಾಡ್ತಾ ಮಾತಾಡ್ತಾ ಅನ್ಕಾನ್ಶಿಯಸ್ ಮೈಕ್ ಅವಾಗ ನಾನ್ ಯೂನಿಫಾರ್ಮ್ ಆಗಿ ಬರುತ್ತಿರುತ್ತೆ ಸೌಂಡ್ ಕೆಲವು ಜಾಸ್ತಿ ಬರುತ್ತೆ ಕೆಲವು ಕಡವೆ ಬರುತ್ತೆ ಹಿಂಗಾಗುತ್ತೆ ಈಗ ಫುಲ್ ಸ್ಕಂಡಿಯಾಗಿ ಇಟ್ಕೊಂಡಿರಬೇಕು ಇಲ್ಲ ಅರ್ಧ ದೂರ ಹಾಕಿ ಕೊಡಬೇಕು ಯಾರಿಗಾದ್ರೂ ಬಂದು ಕೂತ್ಕೊಳ್ಬೇಕು ಅಂತ ಇದ್ದರೆ ಕಂಡುಬರ್ಬೋದು ಮತ್ತೊಮ್ಮೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಪ್ರತಾಪ ಸಿಂಹ ತುಂಬ ತುಂಬ ತುಂಬ ಕೃತಜ್ಞನಾಗಿದ್ದೇನೆ ನನಗೆ ಇಷ್ಟವಾದ ಒಂದು ಕಾವ್ಯದ ಇಷ್ಟವಾದ ಒಂದು ಭಾಗದ ಬಗ್ಗೆ ನನ್ನ ಕೆಲವು ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷವಾಗುತ್ತೆ ಕಾಳಿದಾಸನ ಕಾಲದ ಬಗ್ಗೆ ವೇಷದ ಬಗ್ಗೆ ಇದ್ರ ಬಗ್ಗೆ ಯಾವುದು ಕೆಲಸ ಮಾಡೋಕ್ಕೆ ಹೋಗಿಲ್ಲ ನಾನು ಸಾಮಾನ್ಯವಾಗಿ ಒಳ್ಳೆಯ ವಿದ್ವಾಂಸರು ಕಾಳಿದಾಸನದು ಕ್ರಿಸ್ತಪೂರ್ವ ಒಂದನೇ ಶತಮಾನ ಅಂತ ಇಟ್ಕೊಂಡಿದ್ದಾರೆ ಸದ್ಯಕ್ಕೆ ಒಪ್ಪಿಕೊಂಡು ಮುಂದಕ್ಕೆ ನಾವು ಹೋಗೋಣ ಯಾಕೆ ಅದೇ ದೊಡ್ಡ ಚರ್ಚೆ ಸರಿ ಅದರ ಬಗ್ಗೆ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಅವರು ಪೂತಿನ ಅವರ ಪುತ್ರಿ ಅವರು ಬೇಗ ಹೊರಡಬೇಕು ಅನ್ನೋ ಒಂದು ಇದನ್ನು ಹೇಳಿದ್ದಾರೆ ಸೊ ಆದ್ದರಿಂದ ಲೆಟ್ ಮೀನ್ ಸ್ಟ್ರೇಟ್ ವೆಲ್ ಕಮ್ ಟು ದಿ ಟಾಪಿಕ್ ಫಾರ್ಮಲ್ಲಾಗಿ ಹೆಚ್ಚು ವಿಷಯಗಳು ಬೇರೆ ಹೇಳಿದಿನೇ ವೆಲ್ಕಮ್ ಟು ಸ್ಟ್ರೇಟ್ ಟು ದಿ ಟಾಪಿಕ್ ಕಾಳಿದಾಸನ ಕಾವ್ಯ ರಘುವಂಶ ಬಹಳ ಆಸ್ವಾದನೀಯವಾದಂತಹ ಒಂದು ಕಾವ್ಯ ಅವನ ಪಾಂಡಿತ್ಯ ಅಷ್ಟು ದೊಡ್ಡದು ಅವನ ವಿನಯವೂ ಅಷ್ಟೇ ದೊಡ್ಡದು ಅಯ್ಯೋ ನಾನೊಬ್ಬ ಇದ್ದ ಕವಿಯಾಗಬೇಕು ಅಂತ ನನಗೇನೋ ಆಸೆ ಅಂತ ಅವನು ಶುರು ಮಾಡ್ಕೊಳ್ತಾನೆ ಮಂದ ಕವಿ ಯು ಶಫ್ ಪರಪಾರ್ಥಿ ಗಮಿಷ್ಯಾಂ ವಿಪಹಾಸಿತ ನಾಳೆ ನಾನು ಎಲ್ಲರೂ ನೋಡಿ ನೆಗ್ತಾರೋ ಏನೋ ಇಂಥವನು ಕವಿತ್ವಕ್ಕೆ ಏರೋದಕ್ಕೆ ಏನೋ ಟ್ರೈ ಮಾಡಿದಾನಲ್ಲ ಅಂತಂದ್ಬಿಟ್ಟು ಪ್ರಾಂಶು ಲಭ್ಯೆ ಫಲೇ ಲೋಭಾದ ಉದ್ಭಾ ಹುರಿವೋ ವಾಮನ ಎತ್ತರವಾದ ಮರದಲ್ಲಿ ಸಿಗುವಂತಹ ಕೈ ಚಾಚೆ ನೆಟ್ಸಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಕುಳ್ಳನ ಹಾಗೆ ಅಂತಂದ್ಬಿಟ್ಟು ಅಂತ ನನ್ನ ಹೈಟು ಫಿಸಿಕಲಿ ಕಡಿಮೆನೇ ಆದ್ದರಿಂದ ಟು ಡೂ ಟು ಡೂ ಜಸ್ಟಿಸ್ ಟು ಕಾಳಿದಾಸ ನಿಜವಾಗಲೂ ನನಗೆ ಸಾಮರ್ಥ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಯಾವ ಕಾನ್ಫಿಡೆನ್ಸ್ ಮೇಲೆ ನಾನು ನಿಮ್ಮ ಮುಂದೆ ಹೇಳೋದಿಕ್ಕೂ ಒಪ್ಕೊಂಡಿದೀನಿ ಅಂತ ಹೇಳಿದರೆ ಇದ್ರ ನನಗೊಂದು ಎಂಜಾಯ್ಮೆಂಟ್ ಇದೆ ಆ ಒಂದು ಎಂಜಾಯ್ಮೆಂಟ್ ನಿಮಗೂ ಇಫ್ ಇಟ್ ಈಸ್ ಒಂಥರ ಇನ್ಫೆಕ್ಷಿಯಸ್ ಸೊ ಇಟ್ ಪರ್ಕುಲೇಟ್ಸ್ ಇನ್ ಟು ಮೈಂಡ್ಸ್ ಅಷ್ಟೇ ಸಾಕು ನನ್ನ ಧನ್ಯತೆ ತಗೊಂಡಿರುವಂತಹ ಭಾಗ ಸೀತಾಪರಿ ತ್ಯಾಗ ಕಥೆ ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಕವಿಗಳು ನಮ್ಮ ದೇಶದ ಕವಿಗಳು ವಿಶೇಷವಾಗಿ ಎಲ್ರೂ ಹೊಸ ಪ್ಲಾಟನ್ನು ಹೊಸ ಕಥೆಯನ್ನು ಹೆಣೆಯೋದು ನಿರ್ಮಾಣ ಮಾಡೋದು ಅನ್ನೋದ ಕಡೆ ಗಮನ ಕೊಡೋಕ್ಕೆ ಹೋಗಲಿಲ್ಲ ಅವ್ರಿಗೇನಂತ ಹೇಳಿದರೆ ಕವಿತ್ವ ಇರುವಂತಹದ್ದು ಎಲ್ಲಿ ಅಂತ ಹೇಳಿದರೆ ಗೊತ್ತಿರುವಂಥ ವಿಷಯವನ್ನೇ ನೂತನವಾಗಿ ಪ್ರೆಸೆಂಟ್ ಮಾಡೋದರಲ್ಲಿ ಒಂದು ಹಿರಿಮೆಯನ್ನು ತೋರಿಸುವಂಥದ್ದು ಕಥಾ ಸಂವಿಧಾನದಲ್ಲೇ ಒಂದು ಜಾಣ್ಮೆಯನ್ನು ತೋರಿಸೋ ಅದರಲ್ಲೂ ಒಂದು ಜಾಣ್ಮೆ ಇದೆ ಬರಬೇಕಾದ್ದೇನೆ ಇರಬೇಕಾದ್ದೇನೆ ಆದರೆ ನಮ್ಮೂರು ಇಟ್ಕೊಂಡಿದ್ದು ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬ ಶ್ರೇಷ್ಠನಾದ ನಾಯಕ ಯಾವನ ಕಥೆಯನ್ನು ಕೇಳಿದ್ರೆ ನಮಗೇನೋ ಜೀವನಕ್ಕೆ ಏನೊಂದು ಪಾಠ ಬರುತ್ತೋ ಆ ಥರದ್ದನ್ನು ಒಂದು ಸರಿ ಆದರೆ ನಮ್ಮ ಒರಿಜಿನಾಲಿಟಿನೆಲ್ಲ ಕಥ ಒಂದು ಹೊಸ ಕಥಾ ನಿರ್ಮಾಣ ಮಾಡೋದರಲ್ಲೇ ವ್ಯಯಗೊಳಿಸೋದ್ರ ಬದಲು ಒಳ್ಳೆಯ ಕಥೆಯನ್ನು ಬಾಗಿಲು ತೆಗೀಬೇಕು ಅನಿಸುತ್ತೆ ನೋಡಿ ಕ್ಲಿಯರ್ ಆಗಿದ್ದಾರೆ ಸರಿ ಪ್ರಸಿದ್ಧವಾದ ಕಥೆಯನ್ನೇ ತೆಗೆದುಕೊಂಡು ಅದನ್ನು ಒಂದು ಹೊಸ ದೃಷ್ಟಿಯಿಂದ ಅದನ್ನು ನೋಡುವಂಥದ್ದು ಹೊಸದಾದ ನಿರೂಪಣೆ ಮಾಡುವಂಥದ್ದು ಸರಿ ಈ ರೀತಿ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿರುವಂತಹದ್ದು ಈ ವಿಷಯದಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಫೇತ್ಫುಲ್ಲಾಗಿ ಅನು ಅನು ಅನುಸರಿಸ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಬಹುಮಟ್ಟಿಗೆ ಅನುಸರಿಸಿದ್ದಾನೆ ಕಾಳಿದಾಸ ಅಂತ ಹೇಳ್ಬೋದು ಸೀತಾಪರಿತ್ಯ ಆಗದ ಪ್ರಸಂಗ ಒಂದು ಬಹಳ ಮಾರ್ಮಿಕವಾದ ಘಟ್ಟ ಮಾರ್ಮಿಕವಾದ ಮತ್ತು ಮರ್ಮ ಒಂದು ಘಟ್ಟ ಅದು ಯಾರಿಗಾದ್ರೂ ಇದು ಬಹಳ ಕಷ್ಟವಾದ ಸನ್ನಿವೇಶವೇ ಆದರೆ ಈ ಕಷ್ಟವಾದ ಸನ್ನಿವೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ರಾಮನ ಬಗ್ಗೆ ಒಂದು ಕ್ವಶ್ಚನ್ ಮಾರ್ಕ್ನ ತರುವಂತಹ ಒಂದು ಸನ್ನಿವೇಶ ಅವನು ಮಾಡಿದ್ದು ಹೀಗೆ ಸರಿಯೇ ತುಂಬು ಗರ್ಭಿಣಿಯಾದಂತಹ ತನ್ನ ಪತ್ನಿಯನ್ನು ಅವನು ಹೀಗೆ ಪರಿತ್ಯಾಗ ಮಾಡಬಹುದೇ ಅವನಿಗೆ ಯಾರೋ ಏನೋ ಅಂತ ಅಂದ್ಬಿಟ್ಟು ಅಷ್ಟಕ್ಕಿಷ್ಟು ಮಾಡಬಹುದೇ ಅನ್ನುವಂತಹ ಒಂದು ಕ್ವಶ್ಚನ್ ಮಾರ್ಕು ಅತ್ಯಂತ ಭಕ್ತರಾದವರೆಗೂ ಎಷ್ಟೋ ಸಾರ್ತಿ ಆದರೆ ಸಮರ್ಪಕವಾದ ಉತ್ತರ ಸಿಗದೇ ಇದ್ದಿರೋ ಇರೋ ಅಂತಹವ್ರ ಬಹಳ ಇದೆ ಸರಿ ಯಾಕೋ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಇಂತಹ ಸಂದಿಗ್ಧವಾದ ಪರಿಸ್ಥಿತಿಯನ್ನ ತೋರಿಸೋದರಲ್ಲಿ ಕವಿಯ ಜಾಣ್ಮೆ ಇರೋದು ಅದರಲ್ಲಿರುವಂತಹ ಧರ್ಮ ಸೂಕ್ಷ್ಮವೇನು ಮತ್ತು ಅದನ್ನು ನಿರೂಪಣೆ ಮಾಡೋದರಲ್ಲಿ ಕವಿಯ ಒಂದು ಮನಸ್ಸೂಕ್ಷ್ಮಜ್ಞತೆ ಏನು ಅಂದರೆ ಯಾರ್ಯಾರ ಮನಸ್ಸಿನಲ್ಲಿ ಏನೇನು ಆಡತು ಅನ್ನೋದನ್ನು ಹೇಳುವಂಥದ್ದು ಇದರಲ್ಲಿ ಒಂದೊಂದು ಪಾತ್ರವನ್ನು ಹೇಳಬೇಕಾದ್ರೂ ಕವಿಯೇ ಆ ಪಾತ್ರವಾಗಿ ಅದನ್ನ ಆ ಮಾತನ್ನು ಆಡಿರ್ತಾನೆ ಆಡಿಸಿರ್ತಾನೆ ಹೀಗೆ ಒಳ್ಳೆ ಆ್ಯಕ್ಟರ್ಗಳ ಬಗ್ಗೆ ಹೇಳೋದೊಂದು ಮಾತುಂಟು ಎನ್ ಎನ್ ಆ್ಯಕ್ಟರ್ ಎನ್ಯಾಕ್ಟ್ಸ್ ಎ ಪಾರ್ಟ್ ಹಿ ಗೋಸ್ಟ್ ದಿ ಗೋಸ್ಟ್ ಅನ್ ದಿ ಸ್ಟೇಜ್ ಆ್ಯಂಡ್ ಡಸ್ ನಾಟ್ ಎನ್ಯಾಕ್ಟ್ ಇಟ್ ಅಂತ ಮತ್ತೆ ಹಿ ಲೀವ್ಸ್ ಇಟ್ ಅಂತೇಳ್ಬಿಟ್ಟು ಅಂದರೆ ಅದೇ ಪಾತ್ರವೇ ತಾನಾಗಿ ಹೋಗ್ಬಿಟ್ರೆ ಆವಾಗ ಏನೋ ಎನ್ಯಾಕ್ಟ್ ಮಾಡಬೇಕು ಅನ್ನೋಂಥ ಆರ್ಟಿಫಿಷಿಯಲ್ ಪ್ರಯತ್ನ ಏನು ಬರೋದಿಲ್ಲ ಅದರಲ್ಲಿ ಸಹಜವಾಗಿ ಅದು ಆ ಭಾವಗಳು ತಾನಾಗೇ ಬಂದ್ಬಿಡತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆ ದಿ ಬೆಸ್ಟ್ ಪ್ಲೇಸ್ ಆರ್ ನೆವರ್ ಎನ್ಯಾಕ್ಟೆಡ್ ಅಂತ ಅಂದ್ಬಿಟ್ಟು ಯಾಕೆಂದರೆ ಒಬ್ಬ ಮಹಾಕವಿ ಬರೆದಂತಹ ಮಹಾ ನಾಟಕಕಾರ ಒಂದು ನಾಟಕ ಅಂತ ಹೇಳಿದರೆ ಅದರಲ್ಲಿ ಎಷ್ಟು ಸೂಕ್ಷ್ಮಗಳಿರುತ್ತೆ ಅಂತ ಹೇಳಿದ್ರೆ ಅದನ್ನು ಆ ಪಾತ್ರಗಳೆಲ್ಲನೂ ಅದನ್ನು ಅರ್ಥ ಮಾಡಿಕೊಂಡು ಆ ಪಾತ್ರದ ಅಭಿನಯ ಮಾಡುವಂಥದ್ದು ಎಷ್ಟೋ ಸಂದರ್ಭಗಳಲ್ಲಿ ಆಗೋದೇ ಇಲ್ಲ ಉದಾಹರಣೆಗೆ ಕಾಳಿದಾಸನ ಶಾಕುಂತಲವನ್ನು ಆಡಬೇಕು ಅಂತ ಹೇಳಿದರೆ ದುಶ್ಚಿಂತನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ತಿಳ್ಕೊಳ್ಳ್ದೀನೇ ಶಕುಂತಲೆಯ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ತಿಳ್ಕೊಳ್ದೇನೆ ಸುಮ್ಮನೆ ಅದೊಂದು ಬರೀ ಒಂದು ಕಥೆಯನ್ನೋ ಥರ ತೊಗೊಂಡು ಡೈಲಾಗ್ಸ್ ಗಟ್ ಮಾಡಿಬಿಟ್ಟು ಅದನ್ನ ಒಪ್ಪಿಸ್ಬಿಟ್ಟದಕ್ಕೆ ಬೇಕಾದಿಷ್ಟು ಆ್ಯಕ್ಷನ್ಸ್ ಮಾಡಿಬಿಟ್ರೆ ಆಗೋಯ್ತು ಅನ್ನೋ ಥರದ್ದಲ್ಲ ಅದು ಅದರಲ್ಲಿ ತುಂಬ ಸೂಕ್ಷ್ಮಗಳು ವಿಶೇಷವಾಗಿ ಕಾಳಿದಾಸನಲ್ಲಿ ಧರ್ಮ ಸೂಕ್ಷ್ಮಗಳು ಧರ್ಮಶಾಸ್ತ್ರದಲ್ಲಿ ಬಿಡಿಸೋಕ್ಕಾಗದಿರೋ ಕಗ್ಗಂಟಾಗುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಅದನ್ನು ಕಾವ್ಯ ಇಲ್ಲಿ ತೋರಿಸ್ಕೊಟ್ಟು ಆ ಧರ್ಮ ಸೂಕ್ಷ್ಮವನ್ನು ಬಿಡಿಸಿರುವಂಥದ್ದು ಸೊ ಹೀಸ್ ಡೂಯಿಂಗ್ ಎ ಡಬಲ್ ಜಾಬ್ ಒಬ್ಬ ಧರ್ಮಶಾಸ್ತ್ರಜ್ಞ ಒಬ್ಬ ಏನು ಮಾಡಬಹುದು ಮತ್ತು ಕಾವ್ಯಜ್ಞ ಕಾವ್ಯಶಾಸ್ತ್ರಜ್ಞ ಏನು ಮಾಡಬಹುದು ಇದೆರಡರ ಒಂದು ಕಾಂಬಿನೇಷನ್ ಕಾಳಿದಾಸನಲ್ಲಿ ನಾವು ಕಾಣುವಂಥದ್ದು ಇದರ ಜೊತೆಗೆ ಅವನಲ್ಲಿದ್ದಂತಹ ಇನ್ನು ವಿಶೇಷವಾದ ಎರಡು ಧರ್ಮ ನಮಗೆಲ್ಲ ಗೊತ್ತಿರುವಂಥದ್ದು ಶೃಂಗಾರ ಕವಿ ಕಾಳಿದಾಸ ಅನ್ನುವಂಥದ್ದು ಇದು ಒಂದು ಆಸ್ಪೆಕ್ಟ್ ಆದರೆ ಅಷ್ಟೇ ಪ್ರಬಲವಾಗಿ ಅಷ್ಟೇ ಆಳವಾಗಿ ಅಧ್ಯಾತ್ಮಜ್ಞ ಕಾಳಿದಾಸ ಅಂತ ಅಧ್ಯಾತ್ಮವನ್ನು ಸರಿಯಾಗಿ ಆಳವಾಗಿ ಬಲ್ಲಂಥವನು ಅಂತಂದರೆ ಕಾಳಿದಾಸನೆ. ನಿಜವಾಗಲೂ ಹೇಳಬೇಕು ಅಂತಂದರೆ ಬಹಳ ಜನಕ್ಕೆ ಈ ಮುಖ ಕಾಳಿದಾಸ ಪರಿಚಿತವೇ ಆಗಿಲ್ಲ ಅದು ಹೇಗೆ ಅನ್ನೋದೇ ಗೊತ್ತಿಲ್ಲ ಅನ್ನೋ ಇದೆ ಅದಕ್ಕೆ ಕಾರಣ ಹಲವು ಅದನ್ನು ತೋರಿಸ್ಕೊಡುವಂಥ ಜನಗಳಿರಬೇಕು ಆ ದೃಷ್ಟಿಯಿಂದಲೂ ಒಂದು ಸಲ ಇರಬೇಕು ಮತ್ತು ಅಧ್ಯಾತ್ಮಶಾಸ್ತ್ರದ ಬಗ್ಗೆ ಒಂದಿಷ್ಟು ಪರಿಚಯ ಇರಬೇಕು ಮತ್ತು ಕಾಳಿದಾಸನಿಗೆ ಇದರಲ್ಲಿ ಯಾವ ರೀತಿ ಉಂಟಾಗಿದೆ ಅರಿವು ಅನ್ನೋದನ್ನು ತಿಳ್ಕೊಳಕ್ಕೆ ಒಂದು ಪ್ರಯತ್ನ ಮಾಡಿರಬೇಕು ಆ ವಿಮರ್ಶಕರು ಜಾಸ್ತಿ ಬಂದಿಲ್ಲೋ ಆದ್ದರಿಂದ ಬಹಳ ಜನಕ್ಕೆ ಆ ಆಸ್ಪೆಕ್ಟ್ಸ್ ಎಲ್ಲ ಇದೆ ಅಂತಲೇ ಗೊತ್ತಿಲ್ಲ ಅದು ಹೇಗೆ ಅನ್ನೋದಿರಲಿ ಅದು ಗೊತ್ತಿಲ್ಲ ಅನ್ನುವಂಥದ್ದು ಇದರಲ್ಲಿ ಒಂದು ಧರ್ಮಸೂಕ್ಷ್ಮದ ಪ್ರಸಂಗವನ್ನು ತಗೊಂಡು ಕಾಳಿದಾಸ ಎಲ್ಲ ಕಡೆಯೂ ತೊಗೊಂಡಿದ್ದಾನೆ ಈ ಥರದ್ದನ್ನು ಧರ್ಮಶಾಸ್ತ್ರದಲ್ಲಿ ಕಗ್ಗಂಟಾಗುವಂತಹ ಸಮಸ್ಯೆಯನ್ನು ಬರೀ ಯಾವ ಯಾವ ಪಾತ್ರರ ಮನಸ್ಸಿನಲ್ಲಿ ಎಂತೆಂತಹ ಚಿಂತನ ಲಹರಿ ಹೇಗೆ ಬಂತು ಅನ್ನೋದನ್ನು ತೋರಿಸ್ಕೊಳೋದ್ರಲ್ಲೇನೆ ಅವರ ಧರ್ಮಜ್ಞತೆಯನ್ನು ತುಂಬ ಚೆನ್ನಾಗಿ ತೋರಿಸ್ಕೊಳ್ಳುವಂತಹ ಸಾಮರ್ಥ್ಯ ಕಾಳಿದಾಸನದು ಅತ್ಯದ್ಭುತವಾದಂಥದ್ದು ಬೇರೆ ಧರ್ಮಶಾಸ್ತ್ರವನ್ನೇ ಓದಬೇಕಾಗಲಿಲ್ಲ ಕಾಳಿದಾಸನ ಓದ್ರೆ ಸಾಕು ಧರ್ಮ ಸೂಕ್ಷ್ಮಗಳು ಬೇಕಾಷ್ಟು ನಮಗೆ ಗೊತ್ತಾಗ್ಬಿಡುವಂಥದ್ದು ಈ ಥರದ್ದು ಕೂಡ ಉಂಟು ಮತ್ತು ಅದನ್ನಿಟ್ಟುಕೊಂಡು ಹೆಜ್ಜೆ ಹೆಜ್ಜೆಗೂ ಪರೀಕ್ಷಿಸಿ ನೋಡಿದ್ರೂ ಕೂಡ ಅದರಲ್ಲಿ ಚಾ ತಪ್ಪದಂತೆ ಅವನು ಎಷ್ಟು ಚೆನ್ನಾಗಿ ಅದನ್ನು ನಿರೂಪಣೆ ಮಾಡಿದ್ದಾನೆ ಅಂತ ತೋರಿಸ್ಕೊಳ್ಳೋದು ಅವನು ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದಾನೋ ಮಾನವ ಪ್ರಕೃತಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ಅಬ್ಸರ್ವ್ ಮಾಡಿರುವಂಥವನು ಸಾಮಾನ್ಯವಾಗಿ ಈಗಿನ ಕವಿಗಳಿಲ್ಲಾನು ಹೆಚ್ಚಾಗಿ ಮನುಷ್ಯನ ಪ್ರಕೃತಿ ಏನೋ ಸೈಕಾಲಜಿ ಏನೋ ಇದನ್ನು ಹೇಳಿಬಿಟ್ರೆ ತುಂಬ ದೊಡ್ಡದು ಅಂತ ಅಂದ್ಕೊಳ್ತಾರೆ ಅದನ್ನೂ ತುಂಬ ಚೆನ್ನಾಗಿ ಬಲ್ಲವನು ಕಾಳಿದಾಸ ಹೀಗಾಗಿ ನಾನಾ ದೃಷ್ಟಿಗಳಿಂದ ಇದನ್ನು ಅನುಸಂಧಾನ ಮಾಡುವಂಥದ್ದು ನಮಗೆ ಪ್ರಯೋಜನಕಾರಿಯಾದಂತಹದ್ದು ಇಲ್ಲಿ ಪ್ರಸಂಗ ಬಂದಿರುವಂತಹದ್ದು ಮೋಹನ್ ರಾವಣ ವಧೆಯಾಗಿದೆ ರಾವಣ ವಧೆ ಆದಮೇಲೆ ಇವರೆಲ್ಲರೂ ಕೂಡ ಅಯೋಧ್ಯೆಗೆ ಬಂದಿದ್ದಾರೆ ಬಂದಾಗ ರಾಮ ಸೀತೆ ಮತ್ತು ಲಕ್ಷ್ಮಣ ಇವರಳೆಲ್ಲ ಬಂದಿರುವಂತಹದ್ದು ರಾಮ ಲಕ್ಷ್ಮಣರು ಹೋಗ್ಬಿಟ್ಟು ಮೊದಲು ತಮ್ಮ ತಾಯಂದಿರ ತಾಯಂದಿರನ್ನು ಕಂಡಿದ್ದಾರೆ ಕೌಸಲ್ಯ ಮತ್ತು ಸುಮಿತ್ರೆಯರನ್ನ ಕಂಡು ಅವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಅವ್ರು ನಮಸ್ಕಾರ ಮಾಡಿದಾಗ ಅವ್ರಿಗೆ ಹೆಂಗಾಯಿತು ಅನ್ನೋದನ್ನು ಆ ಟಚಿಂಗ್ ಸಿನಿವೇಶನ್ ಒಂದೊಂದನ್ನು ಕೂಡ ಎಷ್ಟು ಚೆನ್ನಾಗಿ ತೋರಿಸ್ತಾನೆ ಕಾಳಿದಾಸ ಅಂತ ಹೇಳಿದರೆ ಕೌಸಲ್ಯ ಸುಮಿತ್ರಿಯರಿಗೆ ರಾಮ ಲಕ್ಷ್ಮಣರು ಕಾಣಿಸ್ಲಿಲ್ಲವಂತೆ ಆದರೆ ಗೊತ್ತಾಯಿತಂತೆ ಹೇಗೆ ಅಂತ ಹೇಳಿದರೆ ಅವರಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಟ್ಟಿದ್ರಿಂದ ರಾಮ ಲಕ್ಷ್ಮಣರು ಕಾಣಿಸ್ಲಿಲ್ಲ ಆದರೆ ಅವ್ರನ್ನ ಮುಟ್ಟಿ ಅವ್ರನ್ನ ಆಲಿಂಗನೆ ಮಾಡ್ಕೊಂಡು ಮಾಡಿದಾಗ ಅವ್ರು ನಮಸ್ಕಾರ ಮಾಡಿದಾಗ ಅವ್ರನ್ನ ಆ ಸ್ಪೃಶದಿಂದ ಗೊತ್ತಾಯಿತು ತನ್ನ ಮಗ ಇವನು ತನ್ನ ಮಗ ಇವನು ಅನ್ನೋಂಥದು ಗೊತ್ತಾಯಿತು ಅನ್ನೋದನ್ನು ಕಾಳಿದಾಸ ಹೇಳ್ತಾನೆ ವಿಸ್ಪೃಶ್ ವಿಸ್ಪಷ್ಟಮ ಅಸ್ರಾಂಧತೆಯ ಅಸ್ರ ಅಂದರೆ ಅಶ್ರು ಕಣ್ಣೀರು ಅಸ್ರಾಂಧರು ಅಂದರೆ ಕಣ್ಣೀರಿನಿಂದಾಗಿ ಕಣ್ಣು ಬ್ಲರ್ ಆಗೋಗ್ಬಿಟ್ಟಿದೆ ಕಾಣಿಸ್ತಾ ಇಲ್ಲ ಅವ್ರಿಗೆ ನೃಷ್ಟವು ಜ್ಞಾತವು ಸುತಸ್ಪರ್ಶ ಸುಖ ಉಪಲಂಬ ಆ ಸುತಸ್ಪರ್ಶದ ಸುಖ ಗೊತ್ತಾಗುತ್ತಿಲ್ಲ ಹದಿನಾಲ್ಕು ವರ್ಷಗಳಾಗೋಯಿತು ಆದ್ರೂ ಆ ಸ್ಪರ್ಶ ಅದು ಎಲ್ಲಿ ಎಲ್ಲಿ ಮರೆಯುತ್ತೆ ಆವಾಗ ಏನು ಕಾಳಿ ಕಾಳಿದಾಸನ ಟಚಸ್ಸು ಒಂದೊಂದು ಹಿಂಗಿದೆ ಅಂದರೆ ಅವ್ರಿಗೆ ಆಹಾ ರಾಮ ಲಕ್ಷ್ಮಣರು ಬಂದಿರಲ್ಲ ಇಂಥ ದುಸ್ತರವಾದ ವನವಾಸವನ್ನು ಮುಗಿಸ್ಕೊಂಡು ಬಂದಿರಲ್ಲ ಅಂತಂದ್ಬಿಟ್ಟು ತುಂಬ ಸಂತೋಷ ಆದರೆ ಎಷ್ಟು ಕಷ್ಟಪಟ್ಟರೋ ಅನ್ನೋ ಅಂತಹ ದುಃಖ ಮಧ್ಯದಲ್ಲಿ ಇವ್ರಿಗೆ ಉಂಟಾದಂತಹ ಕಷ್ಟಗಳು ಇದ್ರ ಬಗ್ಗೆಯೂ ಅವರಿಗೆ ಗೊತ್ತಿಲ್ಲದೇ ಇಲ್ಲ ಹೀಗೆಲ್ಲ ಇರೋ ಆದರೆ ಅವರ ಕಣ್ಣಿನಲ್ಲಿ ಆನಂದಾಶ್ರು ಶೋಕಾಶ್ರು ಎರಡೂ ಒಟ್ಟಿಗೆ ಬಂದಿದೆಯಂತೆ ಹಾಗೆ ಬಂದಾಗ ಏನಾಯಿತು ಅನ್ನೋದೇ ಹೇಳ್ತೀನಿ ಚಂಪು ರಾಮಾಯಣದಲ್ಲಿ ಅವನು ನಿಷಾದ ರಾಮನನ್ನು ನದಿ ದಾಟಿಸ್ಬೇಕಾದ್ರೆ ಕೂಡ ಹಾಗೆ ಆಯ್ತಂತೆ ಅವನಿಗೆ ಒಂದು ಕಣ್ಣಲ್ಲಿ ತಣ್ಣೀರು ಇನ್ನೊಂದು ಕಣ್ಣಲ್ಲಿ ಬಿಸಿನೀರು ಬಂತಂತೆ ಏನಪ್ಪ ಅಂದರೆ ರಾಮ ಬಂದನೆಲ್ಲ ಅವನ್ನ ನನ್ನ ಬೋಟ್ನಲ್ಲಿ ಅವನ್ನ ಕರ್ಕೊಂಡೋಗ್ತಾ ಇದ್ದೀನಿಲ್ಲ ಇದಕ್ಕಿಂತ ಧನೀಯತೆ ನನಗುಂಟಾ ಅನ್ನುವಂತಹ ಒಂದು ಆನಂದ ಅಷ್ಟು ಒಂದು ಕಣ್ಣಲ್ಲಿ ಬಂದರೆ ಅಯ್ಯೋ ನಾಳೆ ಪಟ್ಟಾಭಿಷಿಕ್ತನಾಗಬೇಕಾಗಿತ್ತು ಅನ್ನೋವಂಥವನು ವನವಾಸ ಕೊಟ್ಟೋಗುವಂಥ ಒಂದು ಸನ್ನಿವೇಶ ಬಂದುಬಿಡ್ತಾ ಅನ್ನುವಂಥ ದುಃಖದಿಂದ ಕಣ್ಣಲ್ಲಿ ಬಿಸಿ ಸೊ ಒಂದು ಕಣ್ಣಿನಲ್ಲಿ ಬಿಸಿ ನೀರು ಒಂದು ಕಣ್ಣಲ್ಲಿ ತಣ್ಣೀರು ಹಿಂಗೆ ಎರಡು ಒಟ್ಟಿಗೆ ಬಂತು ಅಂತ ಅಂದ್ಬಿಟ್ಟು ಚಂಪೂರಾಮಾಯಣಕಾರ ಪ್ರಾಯ ಕಾಳಿದಾಸನ ಈ ಐಡಿಯಾನೇ ಬಳಸ್ಕೊಂಡು ಮಾಡಿರುವಂಥದ್ದು ಅದರಲ್ಲಿ ಆನಂದ ಜಶೋಕ ಜಮಶ್ರು ಬಾಷ್ಪಸ್ತಯೋ ರಶೀತಂ ಶಿಶಿರೋ ವಿಭೇದ ಗಂಗಾ ಸರೈವ್ಯೋರ್ ಜಲಂ ಉಷ್ಣತಪ್ತಂ ಹಿಮಾದ್ರಿ ನಿಸ್ಯಂದ ಇವ ಗಂಗಾ ನದಿಯ ನೀರು ಸರಯೋ ನದಿಯ ನೀರು ಇದೆಲ್ಲ ಎರಡು ಬರ್ತಿರತ್ತೆ ಸರಿ ಅದು ಸ್ವಲ್ಪ ಉಷ್ಣ ಎರಡು ನದಿಗಳು ಹಾಗೆ ಕೌಸಲ್ಯ ಮತ್ತು ಸುಮಿತ್ರೆ ಎರ ಕಣ್ಣಿನಲ್ಲಿ ಬಂದಂತಹದ್ದು ಇದು ದುಃಖದ ಕಣ್ಣೀರು ಆದರೆ ಅವನು ಎರಡೇ ಬಂದುಬಿಟ್ಟನೆಲ್ಲ ಆ ಬಂದು ಸಂತೋಷ ಮತ್ತೆ ಕಂಡ ಸಂತೋಷಕ್ಕೆ ತಂಪಾದ ಕಣ್ಣೀರು ಬಂತಂತೆ ಈ ಗಂಗಾಸರಿಯು ನದಿಗಳ ಮಧ್ಯದಲ್ಲಿ ಹಿಮಾಲಯ ಪರ್ವತದಿಂದ ಆಗ್ತಾನೆ ಸ್ನೋ ಕರಗಿ ಬರುವಂತಹ ಕೋಲ್ಡ್ ವಾಟರ್ ಬರತಿಲ್ಲ ಅದರಲ್ಲಿ ಕೂಲ್ ವಾಟ್ರ್ ಬಂದು ಆ ತಣ್ಣೀರಿನೆಲ್ಲ ತಂಪು ಬಿಸಿ ನೀರಿನೆಲ್ಲ ತಂಪಿಗೆ ರೀತಿಯಲ್ಲಿ ಇವರಿಗೆ ಇದು ಉಂಟಾಯಿತು ಅಂತಂದ್ಬಿಟ್ಟು ಸರಿ ಸೀತೆಯನ್ನು ನಮಸ್ಕಾರ ಮಾಡ್ತಾಳೆ ಸಲೇಶಾವಹಾ ಭರ್ತು ಲಲಕ್ಷಣಾಹಂ ಸೀತೆ ಇದೆ ನಾಮ ಸ್ವಧೀರಿಯಂತೀ ಸ್ವರ್ಗ ಪ್ರತಿಷ್ಠೆಯ ಗುರೋರ್ ಮಹಿಷ್ಯಾವ ಭಕ್ತಿ ಭೇದೇನ ವಧೂರ್ವ ವಂದೇ ನಾನು ಮನೆ ನಿಮ್ಮನೆಗೆ ಬಂದೆ ಬಂದರೆ ಬರೀ ಕಷ್ಟಗಳೇ ಆಯಿತು ಎಲ್ರಿಗೂ ಸರಿ ಸೊಸೆ ಮನೆ ಹೊಸತಿರೊಳಗೆ ಕಾಲಿಟ್ಟಾಗ ತಕ್ಷಣ ತಕ್ಷಣದಲ್ಲಿ ಏನಾದರೂ ಒಳ್ಳೇದಾದರೆ ಓಹೋ ಇವಳು ಕಾಲಿಟ್ಟುಗಳಿಗೆ ಸರಿ ಇವಳ ಪಾದ ಮಹಾತ್ಮ್ಯ ಒಳ್ಳೇದಾಯಿತು ಅಂತಂತಾರೆ ಏನಾದರೂ ದುರಂತಗಳು ಸಂಭವಿಸಿದರೆ ಏನೋ ಬಂದಳು ಬರ್ತಾನೆ ಕಷ್ಟಗಳು ತಂದಳು ಅನ್ನೋ ಥರದ್ದು ಒಂದು ಸನ್ನಿವೇಶ ಆಗುತ್ತೆ ಹಾಗೆ ಇವಳು ತನ್ನ ತಾನೇ ಹೇಳ್ಕೊಳ್ತಿದ್ದಾಳೆ ಕ್ಲೇಶ ಆವಹ ಬರೀ ಕಷ್ಟಗಳನ್ನೇ ತಂದೆ ನಾನು ಬರ್ತುಹು ಅಲಕ್ಷಣಾಹಂ ಅದು ನಾನು ಅಲಕ್ಷಣೆ ಸುಲಕ್ಷಣೆ ನಾನು ನಾನು ಇದೋ ಸೀತೆ ನಮಸ್ಕಾರ ಮಾಡ್ತಾಯಿದ್ದೀನಿ ಸೀತೆ ಇತಿ ಸ್ವರ್ಗ ಪ್ರತಿಷ್ಠಸ್ಯ ಗುರು ಅವರು ಮಹಿಷ ಅವ ಭಕ್ತಿ ಭೇದ ವಧೂರ್ವ ಒಂದೇ ಕೌಸಲ್ಯ ಮತ್ತು ಯಾವ ಭಕ್ತಿ ಭೇ ಭೇದವನ್ನು ಮಾಡದೆ ಅವರಿಬ್ಬರಿಗೂ ನಮಸ್ಕಾರ ಮಾಡಲತ್ತೆ ಆವಾಗ ಅವರು ಹೇಳಿದಂತೆ ಅವರಿಬ್ಬರೂ ಮಗಳೇ ಹೇಳು ಉತ್ಷ್ಠ ವತ್ಸೆ ರಾಮ ತನ್ನ ತಮ್ಮನೊಂದಿಗೆ ಲಕ್ಷ್ಮನೊಂದಿಗೆ ಇವತ್ತು ಸುಖವಾಗಿ ಬಂದಿದ್ದಾನೆ ಅಂತ ಹೇಳಿದರೆ ನಿನ್ನ ಶುಭ್ರವಾದ ಚಾರಿತ್ರ್ಯದ ಪ್ರಭಾವವೇ ಸರಿಯೋದು ನಾನು ಸಾನುಜೋಸವು ವೃದ್ಧೇನ ಭತ್ತ ಶುಜಿನ ತವಯವ ಕೃಚ್ಛ್ ಮಹತ್ತೀರ್ಣ ಯುವತಿ ಪ್ರಿಯಾರ್ಹಾಮ್ ತಾಮೂಚಸಸ್ತೆ ಪ್ರೇಮ ಪ್ರಭಿ ಅಮಿಥ ಎಂಥ ಐದನೀಲಿ ಬಿಲ್ಡ್ ಆಗುತ್ತೆ ಅಂತಂದರೆ ದೇಹಸ್ಸನ್ನು ಸೀತೆಯ ಚಾರಿತ್ರ ಎಷ್ಟು ಶುದ್ಧವಾದ್ದು ಅನ್ನೋವಂಥದ್ದು ಅವ್ರಿಗೂ ಗೊತ್ತಿಲ್ಲದೇನಿಲ್ಲ ಅದಕ್ಕೆ ಅವರು ಹೇಳ್ತಾರೆ ನೀನು ಶುದ್ಧವಾದ ಚಾರಿತ್ರದಿಂದಲೇ ರಾಮ ಲಕ್ಷ್ಮಣರು ತಮ್ಮ ಕಷ್ಟಗಳನ್ನು ದಾಟಿ ಬಂದಿರೋ ಅಂಥದ್ದು ಅಂಥೇಳಿ ಅವರು ಸೀತೆಗೆ ಪ್ರಿಯವಾದ ಆದರೆ ಸುಳ್ಳಲ್ಲದ ಮಾತುಗಳನ್ನು ಹೇಳಿದರು ಅಂತ ಪ್ರಿಯಮಪಿ ಅಮಿಥ್ಯ ಅಂತಂದ್ಬಿಟ್ಟು ಅಂತಾ ಮಾತುಗಳನ್ನು ಹೇಳಿದರು ಆಮೇಲೆ ರಾಮನಿಗೆ ಪಟ್ಟಾಭಿಷೇಕವಾಯಿತು ಆ ಪಟ್ಟಾಭಿಷೇಕವಾದರೆ ಆದರೆ ಇದನ್ನು ಹೇಳ್ತಾರೆ ವಾರ ಕವಿ ಹೇಳ್ತಾನೆ ರಾಮನ ಪಟ್ಟಾಭಿಷೇಕ ಫಾರ್ಮಲ್ಲಾಗಿ ಶುರುವಾಯ್ತಿಲ್ಲ ಅದಕ್ಕಿಂತ ಮುಂಚೆಯೇ ಶುರು ಆಗ್ಬಿಟ್ಟಿತ್ತಂತೆ ಪಟ್ಟಾಭಿಷೇಕ ಹೇಗೆ ಅಂತ ಹೇಳಿದರೆ ಕೌಸಲ್ಯ ಸುಮಿತ್ರೆಯರು ಇವರಿಗೆ ಬಂದು ರಾಮಲಕ್ಷ್ಮ ನಮಸ್ಕಾರ ಮಾಡಿದ್ರಲ್ಲ ಅವರ ಕಣ್ಣಿಂದ ಕಣ್ಣೀರು ಬಂತೆಲ್ಲ ಅಭಿಷೇಕ ಅಂತಂದರೆ ಅದೇ ತಾನೇ ನೀರನ್ನು ಸುರಿಯುವಂಥದ್ದು ಸೊ ಪಟ್ಟಾಭಿಷೇಕ ಆಗೋದಕ್ಕಿಂತ ಮುಂಚೆಯೇ ಇವರ ಕಣ್ಣಿನಲ್ಲಿ ನೀರಿನಿಂದ ಅವರಿಗೆ ಅಭಿಷೇಕ ಆಗಿಬಿಟ್ಟಿತ್ತು ರಾಮ ಲಕ್ಷ್ಮಣರಿಗೆ ಸೊ ಹಾಗಾಗಿ ಅತಾಭಿಷೇಕಂ ರಘುವಂಶಕೇತು ಪ್ರಾರಬ್ಧಮ ಆನಂದ ಜಲೈರ್ ಜನನ್ಯೋಹೋ ನಿವರ್ತಯಾಮ ಸುರಾಮ ಆಮೇಲೆ ಆ ಮಾತರು ಫಾರ್ಮಲ್ ಆಗಿ ಅದನ್ನು ಮುಂದುವರೆಸಿದ್ರು ಅಂತಂದ್ಬಿಟ್ಟು ಆ ಮಾತಿನ ಹೇಳ್ತಾನೆ ಈ ಸರ್ಗದಲ್ಲಿ ಎಂಬತ್ತೇಳು ಶ್ಲೋಕಗಳಿದೆ ನಾವೊಂದು ಒಂದು ಇಪ್ಪತ್ತ್ ಮೂರು ಶ್ಲೋಕ ಹೇಳ್ಬೋದು ಅಷ್ಟೇ ಅದಕ್ಕಿಂತ ಹೆಚ್ಚು ಹೇಳೋಕೆ ಆಗೋದಿಲ್ಲ ಒಂದೊಂದು ಶ್ಲೋಕವೂ ಕೂಡ ನಾನು ಕಾಲೇಜ್ನಲ್ಲಿ ಕಾಳಿದಾಸಂದು ಅಂದರೆ ಪರೀಕ್ಷೆಯಲ್ಲಿಗೋಸ್ಕರ ಸಿಲೆಬಸ್ ಮುಗು ಮುಗಿಸ್ಬೇಕು ಅನ್ನೋಕ್ಕೋಸ್ಕರವಾಗಿ ಒಂದು ಪೀರಿಯಡ್ಗೆ ಮೂರು ಶ್ಲೋಕ ಹೆಂಗಾರು ಮಾಡಿ ಮುಗಿಸ್ಬಿಡ್ಬೇಕು ಅಂತ ಮಾಡಿ ಮುಗಿಸ್ತಾ ಇದ್ದೆ ಆದರೆ ಸಾಮಾನ್ಯವಾಗಿ ಒಂದೊಂದು ಶ್ಲೋಕಕ್ಕೇ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೆಲವು ಶ್ಲೋಗಳಿಗಂತೂ ಮೋರ್ ದೆನ್ ಒನ್ ಅವರ್ ತೊಗೊಳ್ಳುವಷ್ಟು ಸೌಂದರ್ಯ ಇರುವಂಥದ್ದು ಅದಕ್ಕೋಸ್ಕರ ಸ್ಪೆಷಲ್ ಕ್ಲಾಸ್ಗಳು ತೊಗೊಂಡು ಮಾಡಿ ಮುಗಿಸುವಂಥದ್ದು ಈ ಥರ ಸನ್ನಿವೇಶಗಳಿಲ್ಲ ಬೇಕಷ್ಟ ಇತ್ತು ಸರಿ ರಾಮನ ಪಟ್ಟಾಭಿಷೇಕವಾಗಿದೆ ಪಲ್ಲಕ್ಕಿಯಲ್ಲಿ ಸೀತೆಯನ್ನು ಕರ್ಕೊಂಡು ಹೊರಟಿದ್ದಾರೆ ಆವಾಗ ಅವಳು ಸೀತೆ ಒಂದು ಅಂಗರಾಗ ಅಂದರೆ ಕಮ್ ಸಮಥಿಂಗ್ ಟು ಪೌಡರ್ ಆಯಿತಾ ಒಂದು ಕಾಸ್ಮೆಟಿಕ್ ಅದನ್ನು ಅವಳು ಮೈಗೆ ಹಚ್ಚಿಕೊಂಡಿದ್ದಾಳೆ ಅದನ್ನು ಅವಳಿಗೆ ಕೊಟ್ಟಿದ್ದು ಅನಸೂಯೆ ಅದು ಶಾಶ್ವತವಾದಂತಹ ಅಂಗರಾಗ ಎಂದೆಂದಿಗೂ ಹೊಳೆಯುವಂಥದ್ದು ಅದರ ಸು ಮೈಗೆ ಲೇಪ ಲೇಪನ ಮಾಡಿಕೊಂಡ್ರೆ ಅದರಿಂದಲೇ ಒಂದು ಪ್ರಭಾ ಮಂಡಲ ಬರೋಂಥದ್ದು ಹಾಲೋ ಬರೋ ಅಂಥದ್ದು ಅದನ್ನು ಹಾಕ್ಕೊಂಡಿರುವಂಥದ್ದು ಆದ್ದರಿಂದ ಅದರಿಂದಾಗಿ ಸೀತೆ ಪ್ರೊಸೆಷನಲ್ಲಿ ಬರ್ತಾ ಇದ್ದರೆ ಹೇಗೆ ಕಂಡ್ಲಂತೆ ಅಂತ ಹೇಳಿದರೆ ಅವಳು ರ ರಾಜಶುದ್ಧೇತಿ ಪುನಃಸ್ವಪುರಿಯ ಸಂದರ್ಶಿತ ವನ್ಹಿಗತೆ ಭರ್ತ ಸೀತೆ ಎಷ್ಟು ಶುದ್ಧಳು ನೋಡಿ ಬಿಟ್ಟು ಅವಳು ಅಗ್ನಿ ಪ್ರವೇಶ ಮಾಡಿದಾಗ ಅವಳ ಶುದ್ಧತೆ ಹೇಗೆ ಟೆಸ್ಟಿಫೈ ಆಯಿತೋ ಅವಾಗ ಹೇಗೆ ಜಾಜ್ವಲ್ಯಮಾನವಾಗಿ ಅವಳು ಕಂಡ್ಲೋ ಅಂತಹ ಸೀತೆಯುಳು ಅಂಥ ರಾಮ ಪ್ರಜೆಗಳಿಗೆಲ್ಲರಿಗೂ ಒಂದು ಸಲ ಸಂದರ್ಶನ ಮಾಡಿಸಿದಂತೆ ಆಯಿತೋ ಅನ್ನೋ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾನೆ ಕಾಳಿದಾಸ ರಾಜ ಶುದ್ಧೇತಿ ಪುನಃಸ್ವಪುರ್ಯೈ ಸಂದರ್ಶಿತ ವನ್ಹಿಗತೈವ ಭರ್ತ್ರ ಅಂತಂದ್ಬಿಟ್ಟು ಸರಿ ಆಮೇಲೆ ರಾಮ ರಾಮ ಅರ ಮನೆಗೆ ಬರೋದಂಥದ್ದು ಹಾಂ ಇದು ಐತಿ ಅಲ್ಲವಾ ಹೇಳಿ ಪ್ರಭಾ ಮಂಡಲಂ ಪ್ರಭಾ ಮಂಡಲಂ ಸ ಶ್ವತ ಅಂಗರಾಗಂ ಬಿಭ್ರತಿ ರಜ ಶುದ್ಧೇತಿ ಪುನಸ್ವುರ್ಯ ದರ್ಶಿ ವನ್ಹಿ ಗತೇವರ್ ಶಾಶ್ವತಮಂಗರಗಿಭ್ರತಿ बिभ्रति शुद्धेति ಪುಣ್ಯೈ ರಜ ಸನ್ ಗ ಕಾಳಿದಾಸ ಹೇಳೋದಿಕ್ಕೆ ವಿಶೇಷವಾದ ಕಾರಣ ಮತ್ತು ನಾನು ಅದನ್ನು ಇದನ್ನು ಆಯ್ದುಕೊಂಡಿರೋದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಸೀತೆಯ ಶುದ್ಧತೆಯನ್ನು ರಾಮ ತುಂಬ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದ ಮತ್ತು ಕೌಸಲ್ಯ ಸುಮಿತ್ರಾದಿಗಳು ಕೂಡ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರು ಅವರೂ ಅದನ್ನೇ ರಾಮ ಮತ್ತೆ ಪ್ರಜೆಗಳಿಗೆ ಅದರ ದರ್ಶನವನ್ನೇ ಮಾಡಿಸಿದಾನೋ ಅನ್ನುವಂತಿತ್ತು ಅಂತ ಕಾಳಿದಾಸ ಹೇಳ್ತಾ ಇದ್ದಾನೆ ಹಿಂಗೆ ಹೇಳ್ತಾ ಕೊನೆಗೆ ಅದೇ ಪ್ರಜೆಗಳ ಬಾಯಿಗೆ ಬಿದ್ದು ಕೊನೆಗೆ ಎಂಥಿಂತಹ ದುರಂತಗಳು ಸನ್ ಸಂಭವಿಸುವುದು ನನ್ನ ತೋರಿಸೋಕ್ಕೋಸ್ಕರವಾಗಿ ಕಾಳಿದಾಸ ಇದನ್ನು ಹೇಳ್ತಾನೆ ಸರಿ ಆಮೇಲೆ ಅವರೆಲ್ಲರನ್ನೂ ಕೂಡ ಹೋಗಿ ಕೈಕೇಯಿಗೆ ನಮಸ್ಕಾರ ಮಾಡುವಂಥ ಒಂದು ಸನ್ನಿವೇಶ ಬರುತ್ತೆ ಆವಾಗ ನನ್ನ ತಂದೆ ಅವನು ಸುಳ್ಳನ್ನು ಆಡಿದಂತೆ ಆಗಲಿಲ್ಲ ಅನ್ನೋಂಥದ್ದಾದದ್ದು ನಿನ್ನಿಂದಾಗಿ ಅದು ಪೂರ್ವ ಆಯಿತು ಅಂತ ಹೇಳಿಬಿಟ್ಟು ಕೈಕೇಯಿಗೆ ಅವಳಿಗೆ ತನ್ನಿಂದಾಗಿ ಏನನ್ನೆಲ್ಲ ಆಗೋಯಿತು ಅನ್ನೋಂಥದ್ದು ಭರತನ ಹತ್ರನೇ ಬಯಸ್ಕೊಂಡಿದ್ದು ಬೇಕಾದಷ್ಟು ಇನ್ನೂ ಯಾರ್ಯಾರೋ ಅವಳನ್ನೆಲ್ಲ ತುಂಬ ನಿಂದನೆ ಮಾಡಿದ್ದರು ಹಾಗೆಲ್ಲ ಇತ್ತು ಅದನ್ನೆಲ್ಲ ಆ ನೋವನ್ನೆಲ್ಲ ಹೋಗಿಲಾಡಿಸುವ ರೀತಿಯಲ್ಲಿ ರಾಮ ಅವಳ ಅವಳ ಹತ್ರ ಮಾತಾಡ್ದಂಥ ಸುಕೃತಂ ತವೇತ ಜಹಾರ ಲಜ್ಜಾಂ ಭರತಸ್ಯ ಮಾತು ರಾಮನ ವಿಷಯದಲ್ಲಿ ಹೇಳ ಏನು ಹೇಳ್ತಾರೆ ಅಂತ ಅವನು ಆತ್ಮವಂತ ಅಂದ ಆತ್ಮವಂತನ ಲಕ್ಷಣ ಏನಪ್ಪ ಅಂತಂದರೆ ಕಥಂಚಿದುಪಕಾರೇಣ ಕೃತೇನ ಐಕೇನ ತುಷ್ಯತಿ ಶತಮ್ಯಪಕಾರಾಣಾಂ ನ ಸ್ಮರತ್ ಆತ್ಮವತ್ತಯ ಅಂತ ವಾಲ್ಮೀಕಿಗಳು ಅವನ ರಾಮನ ಬಗ್ಗೆ ಹೇಳ್ತಾರೆ ಯಾರು ಒಂದಿಷ್ಟು ಉಪಕಾರ ಮಾಡಿದರೆ ಅದನ್ನು ಸಂತೋಷದಿಂದ ಯಾವಾಗಲೂ ನಕ್ಕ ಇಟ್ಕೊಂಡಿರ್ತಾನೆ ಯಾರು ನೂರು ಅಪಕಾರಗಳು ಮಾಡಿದರೂ ಕೂಡ ಅದನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಹೋಗ್ತಿರಲಿಲ್ಲ ಯಾಕೆಂದರೆ ಅವನು ಆತ್ಮವಂತನಾಗಿದ್ದ ಅಂತಂದ್ಬಿಟ್ಟು ಸೆಲ್ಫ್ ಪ್ರೊಸೆಸ್ಡ್ ಹಾಗಿದಂಥವನಾದ್ದರಿಂದ ಅದನ್ನು ಎಲ್ಲನೂ ಹಂಗೆ ಪಕ್ಕಕ್ಕೆ ತೆರಳಿ ಪ್ರಸನ್ನವಾದ ಮುಖವನ್ನೇ ಮತ್ತೆ ಇಟ್ಕೊಳ್ಳೋಕ್ಕೆ ಅವನ ಕೀಲಿ ಆಗ್ತಾಯಿತ್ತು ಮಿಕ್ಕವರಿಗೆ ನಮಗೆ ಯಾರನ್ನೂ ಮೋಸ ಮಾಡಿದವ್ರನ್ನ ತೊಂದರೆ ಕೊಟ್ಟವಂಥವ್ರನ್ನ ಕಂಡ್ರೆ ಎಲ್ಲವೂ ಉಮ್ಮಳಿಸತ್ತೆ ಅದೆಲ್ಲನೂ ಉಕ್ಕಿ ಉಕ್ಕಿ ಬರುತ್ತೆ ನನಗೆ ಎಂಥೆಂಥ ತೊಂದರೆಗಳು ಕೊಟ್ಟರು ಇವರು ಅನ್ನೋವಂಥದ್ದು ಆದರೆ ಪುರಂದ್ರದಾಸರು ಹೇಳ್ತಾರಲ್ಲ ಮೋಸ ಮಾಡಿದವನ ಹೆಸರು ಮಗನಿಗಿಡಬೇಕು ಅಂತಂದ್ಬಿಟ್ಟು ಅಬ್ಬ ಒಬ್ಬ ಅದನ್ನು ಹೇಳಬೇಕಾದ್ರೆ ಅದು ಸೆಲ್ಫ್ ಪೊಸಿಷನ್ ಇರಬೇಕು ಅವನ ಮಗನಿಗೆ ಆ ಹೆಸರಿನ ಯಾರೋ ಇಡ್ತಾರೋ ಅದು ಇಡಕ್ಕೆ ಸಾಧ್ಯವಾದ ಆ ಹೆಸರಿನ ಸ್ಮರಣೆ ಮಾಡ್ಕೊಳ್ಳೋಕೆ ಕೂಡ ಆಗಲ್ಲ ಅನ್ನೋವಂಥದ್ದು ಅಷ್ಟಾಗ್ಬಿಡತ್ತೆ ಅಂಥದ್ರಲ್ಲಿ ಅವನು ಆ ಸೆಲ್ಫ್ ಕಂಟ್ರೋಲು ಅದಿರೋವಂಥದ್ದು ಮತ್ತು ಆ ಥರದ ಮಾಡಿ ತನ್ನ ಮನಸ್ಸನ್ನು ಮತ್ತೆ ರೆಸ್ಟೋರೇಷನ್ ಆಫ್ ಮೈಂಡ್ ಟು ಇಟ್ಸ್ ಪ್ಯೂರ್ ಸ್ಟೇಟ್ ಅದನ್ನು ಮಾಡೋವಂಥದ್ದು ರಾಮನಿಗಾಗಿದ್ದರಿಂದ ಕೈ ಕೈಗೆ ಸ್ವಲ್ಪ ಬರ್ತನ ಬರತಾನೇ ಬೈದಿದ್ದಾನೆ ನಿನ್ನಂಥ ಅವಳು ಕುಲ ಕುಲಪತಿ ಕುಲಕ್ಕೆ ಕಳಂಕ ತಂದವಳು ಅಂತ ಅಂದ್ಬಿಟ್ಟಲ್ಲ ಆದರೆ ಆ ಫೀಲಿಂಗ್ ಏನು ಬರದೇ ಇರುವಂಥ ರೀತಿಯಲ್ಲಿ ರಾಮ ಅವಳ ಜೊತೆ ನಡ್ಕೊಂಡ ಅಂತಂದ್ಬಿಟ್ಟು ಅಂತ ಆಮೇಲೆ ರಾಮ ರಾಮನ ರಾಜ್ಯಭಾರ ಎಷ್ಟು ಚೆನ್ನಾಗ್ತಾ ಇತ್ತು ಅನ್ನೋದನ್ನೆಲ್ಲ ನಾನು ಕವಿ ತುಂಬ ಚೆನ್ನಾಗಿ ಅದನ್ನು ವರ್ಣನೆ ಮಾಡಿದ್ದಾನೆ ಅದರಲ್ಲಿ ಒಂದು ಶ್ಲೋಕ ಶ್ಲೋಕಕ್ಕೆ ವಾಟ್ ವಾಸ್ ರಾಮ ಟು ದಿ ವರ್ಲ್ಡ್ ಅಂತಂದರೆ ತೇನಾರ್ಥವಾನ್ ಲೋಭಪರಾಂಗ್ ಮುಖೇನ ತೇನಘ್ನತಾ ವಿಘ್ನ ಭಯಂ ತೇನಾಸ ಲೋಕಃ ಪಿತೃಮಾನ್ ವಿನೇತ್ರ ತೇನೈವ ಶೋಕ ದೇನ ಪುತ್ರಿ ರಾಮ ಸ್ವತಃ ಲೋಭಿಯಲ್ಲ ಅಂದರೆ ಅವನು ದುಡ್ಡನ್ನು ಬಾಚಿಬೇಕು ಅನ್ನೋ ಥರದವನು ಅಲ್ಲ ಅವನು ಅದರಿಂದಾಗಿ ಜನಗಳೆಲ್ಲರೂ ಶ್ರೀಮಂತರಾಗಿದ್ದು ಯಾವಾಗ ರಾಜನೇ ದುಡ್ಡು ಬಾಚಕ್ಕೆ ಶುರು ಮಾಡಿಬಿಡ್ತಾನೋ ಆವಾಗ ಇನ್ನು ಏನು ಉಳಿಯುತ್ತೆ ಇನ್ನ ಹಾಗೆ ತೇನಘ್ನತಾ ವಿಘ್ನ ಭಯಂ ಕ್ರಿಯಾವಾನ್ ಯಾವ ಸತ್ಕಾರ್ಯಗಳನ್ನ ಜನಗಳು ಯಾರು ಮಾಡಬೇಕು ಅಂತ ಹೊರಟ್ರೆ ಅವರ ಕಾರ್ಯಗಳು ಯಾವುದಕ್ಕೂ ವಿಘ್ನ ಬರದಂತೆ ಇದ್ದಂತಹವನು ಆದ್ದರಿಂದಲೇ ಅವರು ಸತ್ಕ್ರಿಯಾವಂತರಾಗಿದ್ದರು ತೇನಾಸ ಲೋಕ ಪಿತೃಮಾನ್ ವಿನೇತ್ರ ಜನಗಳಿಗೆ ಹೀಗಿರಬೇಕು ಹೀಗಿರಬಾರದು ಅನ್ನೋದನ್ನು ತಾನು ನಡೆದು ತೋರಿಸಿ ಮತ್ತು ತನ್ನ ಮಾತಿನಿಂದಲೂ ಶಾಸನದಿಂದಲೂ ಅದನ ಆಗಗೊಳಿಸಿ ಸಾಕ್ಷಾತ್ ತಂದೆಯಂತೇ ಅವನಿದ್ದ ಅವನು ತೇನೈವ ಪುತ್ರಿ ಮತ್ತು ಎಲ್ಲರ ಶೋಕವನ್ನು ಅವನು ಪರಿಹರಿಸುವಂಥವನಾಗಿದ್ದರಿಂದ ಎಲ್ಲರೂ ಕೂಡ ಅವನಿಂದಾಗಿ ಪುತ್ರವಂತರಾದರು ಅಂತಂದ್ಬಿಟ್ಟು ಅಂದರೆ ಎಲ್ರಿಗೂ ಮಗನಾಗಿಯೂ ಇದ್ದ ತಂದೆಯಾಗಿಯೂ ಇದ್ದ ಆ ರೀತಿ ಇದ್ದ ಅಂತಬಿಟ್ಟು ಮನಸ್ಸಿಗೆ ಐರಣಿ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರಜೆಗಳಿಗೆ ಇಷ್ಟು ಮಾಡಿನೂ ಅನ್ನಿಸ್ಕೊಳ್ಳೋವಂಥದ್ದು ತಪ್ಪೋದಿಲ್ಲ ಎಷ್ಟೋ ಜನಕ್ಕೆ ಇವತ್ತಿನ ಕಾಲದಲ್ಲಿ ಮೋದಿಗೆ ಆಗ್ತಾಯಿರೋ ಅಂಥದ್ದನ್ನು ನಾವು ಸ್ಮರಣೆ ಮಾಡಿಕೊಳ್ಬಹುದು ಇರಲಿ ಆಮೇಲೆ ಪೌರ ಕಾರ್ಯಗಳೆಲ್ಲ ರಾಮ ಕರೆಕ್ಟಾಗಿದ್ದಾನೆಲ್ಲ ಟೈಮ್ ಸರಿಯಾಗಿಲ್ಲ ಮಾಡ್ತಾ ಇದ್ದ ಆಮೇಲೆ ಸೀತೆಯೊಂದಿಗೆ ಅವನು ಅರಮನೆಯಲೇ ಒಂದು ಪಿಕ್ಚರ್ ಹಾಲ್ ಅದರಲ್ಲಿ ಹಳೇ ಹಳೇ ತಮ್ಮ ಜೀವನದ ಘಟನೆಗಳೆಲ್ಲಾನು ಪೋರ್ಟ್ರೆ ಮಾಡಿರುವಂಥದ್ದು ಬಹುಭೂತಿ ಉತ್ತರರಾಮಚರಿಸಿದಲ್ಲೂ ಇದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಬರುತ್ತೆ ಇದರಲ್ಲಿ ತಯೋರ್ ಯಥಾ ಪ್ರಾರ್ಥಿತ ಇಂದ್ರಿಯಾರ್ಥಾನ್ ಆಸೇದುಷು ಆಸೇದುಶೋಹೋ ಸದ್ಮಸು ಚಿತ್ರವತ್ಸು ಪ್ರಾಪ್ತಾನಿ ದುಃಖಾನ್ಯ ಬಿ ದಂಡಕೇಶು ಸಂಚಿತ್ಯಮಾನೇ ಸುಖಾನ್ಯ ಭೂವನ್ ದಂಡಕಾರಣ್ಯಾದಿಗಳಲ್ಲಿ ಅವ್ರು ಪಟ್ಟಂಥ ಕಷ್ಟಗಳು ಪಾಡುಗಳು ಇವುಗಳೆಲ್ಲ ಚಿತ್ರದಲ್ಲಿ ಬಿಡಿಸಿದರು ಅದನ್ನೆಲ್ಲ ನೋಡಿ ಈಗ ಒಂತರಹ ಅದೆಲ್ಲ ಸುಖಾಹವಾಗಿದ್ದೋ ಹಿಂದೆ ಇಂಥೆಂಥ ಕಷ್ಟಗಳೆಲ್ಲ ಕೊಟ್ಟಿವಿ ಅಲ್ವಾ ಅಂತಂದ್ಬಿಟ್ಟು ಅಂದ್ಕೊಂಡು ಈಗ ಅದನ್ನು ಡಿಸ್ಟೆನ್ಸ್ ಇಂಡ ಡಿಸ್ಟೆನ್ಸಿಂದ ನೋಡೋ ಹಾಗೆ ಆಗುವಂಥದ್ದು ಆಗ ಆ ಸಂದರ್ಭದಲ್ಲಿ ಸೀತೆ ತಾನು ಗರ್ಭವತಿಯಾಗಿರೋದನ್ನು ರಾಮನಿಗೆ ಇಂಡಿಕೇಟ್ ಮಾಡಿದ್ಲು ಆಮೇಲೆ ರಾಮ ಅವಳನ್ನು ಬಹಳ ಪ್ರೀತಿಯಿಂದ ನಿನ್ನ ಅಪೇಕ್ಷೆ ಏನು ಏಕೆಂದರೆ ಗರ್ಭಿಣಿಯಾದ ಒಳಗೆ ಬಯಕೆ ಅನ್ನೋದು ಇರುತ್ತೆ ಆ ಬಯಕೆಯನ್ನು ಪೂರೈಸದೆ ಹೋದರೆ ಹುಟ್ಟುವಂತಹ ಮಗುವಿಗೆ ಅಂಗಗಳು ಊನವಾಗಿ ಹುಟ್ಟುತ್ತವೆ ಆದ್ದರಿಂದ ಗರ್ಭಿಣಿಯ ಬಯಕೆಯನ್ನು ಅವಳು ಏನು ಕೇಳಿದ್ರು ಪೂರೈಸಬೇಕು ಅನ್ನೋವಂಥದ್ದು ಒಂದು ಕ್ರಮ ಒಂದು ಆದ್ದರಿಂದ ಸೀತೆಯನ್ನು ಕೇಳ್ತಾನೆ ನಿನಗೇನು ಅಪೇಕ್ಷೆ ಹೇಳು ಅಂತಂದ್ಬಿಟ್ಟು ಅವಳು ಕೇಳುವಂತಹ ಅಪೇಕ್ಷೆ ಒಂಥರ ಲೋಕವಿಲ್ಲಣವಾದದ್ದು ಅವಳು ಹುಟ್ಟಿದ್ದು ರಾಜಕುಮಾರಿಯಾಗಿ ಹುಟ್ಟಿದ್ರು ಕೂಡ ಬಹುಭಾಗವನ್ನು ಅವಳು ತಪೋವನಗಳಲ್ಲಿ ಕಳೆದಿರುವಂತಹದ್ದು ಆದ್ದರಿಂದ ತಪೋವನಗಳು ಅವಳಿಗೆ ಅದರದೇ ಒಂದು ಸವಿ ಸಾ ನಿವಾರ ಬಲಿ ನಿಹಿಂಸ್ರೆ ಸಂಬದ್ಧ ವೈಖಾನಸ ಕನ್ಯಕಾನಿ ಯೇಶಭೂ ಯ ಕುಶವಂತಿಗಂತು ಭಾಗಿರಥಿ ತೀರ ತಪೋವನಾನಿ ಭಾಗಿರಥಿ ತಪೋವನಗಳು ಅಲ್ಲಿಗೆ ನಾವು ವಿಸಿಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ನೀವಾರ ಬಲಿಯನ್ನು ಹಿಂಸರಿ ಅಲ್ಲಿರುವಂತಹ ವನ ಕೂಡ ಅವರು ಹಾಕುವಂತಹ ನೀವಾರ ಧಾನ್ಯಾದಿಗಳನ್ನು ತಿನ್ಕೊಂಡಿರುವಂಥವುಗಳು ಮತ್ತು ಅಲ್ಲಿರೋ ಋಷಿ ಕನ್ಯರು ಪ್ರೀತಿಯಿಂದ ಗಿಡಗಳನ್ನು ಬೆಳೆಸ್ಕೊಂಡು ಮಾಡಿ ಮಾಡಿರುವಂಥದ್ದು ಮತ್ತು ಎಲ್ಲ ದರ್ಭಯ ಹುಲ್ಲು ಅದೆಲ್ಲ ತುಂಬ ಹೇರಳವಾಗಿ ಬೆಳೆದಿರುವಂಥದ್ದು ಇಂತಹ ಭಾಗೀರಥಿಯ ತೀರವನ್ನು ನಾನು ಅದನ್ನು ಹೋಗಿ ನೋಡಬೇಕು ಅಂತಬಿಟ್ಟು ಈ ದರ್ಭೆಯ ಒಂದು ಮಹಾತ್ಮ್ಯ ಏನು ಅಂತ ಹೇಳಿದ್ರೆ ಭಾರತಕ್ಕೆ ಡೆಫಿನೇಷನ್ ಕೊಡಬೇಕಾದ್ರೆ ಎಲ್ಲಿ ದರ್ಭೆ ಚೆನ್ನಾಗಿ ಬೆಳೆಯುತ್ತೋ ಅದು ಅನ್ನೋ ಹಾಗೆ ಡೆಫಿನೇಷನ್ ಕೊಟ್ಟಿರುವಂಥದ್ದು ನಾವು ಮನುಸ್ಮೃತಿ ಮತ್ತು ಯಾಜ್ಞೋಲ್ಕ್ಯ ಸ್ಮೃತಿಯಲ್ಲಿ ನೋಡಿದ್ರೆ ಇದು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದರ್ಭ ದರ್ಭ ಎಂಬ ಹುಲ್ಲಿನಲ್ಲಿದು ಸಾಧಾರಣವಾದ ಹುಲ್ಲು ಅಂತ ಅನಿಸ್ಕೊಳ್ಳೋದಾದ್ರೂ ಅದರಲ್ಲೂ ಒಂದು ವಿಶೇಷವಾದ ಸಾಮರ್ಥ್ಯ ಉಂಟು ಹಾಗಿರುವಂಥದ್ದು ಯಜ್ಞಕಾರಿಗಳಿಗೆಲ್ಲ ಅದೇ ಬರೋ ಅಂಥದ್ದು ಯಜ್ಞ ಕಾರ್ಯ ಅಂದರೆ ನಮಗೆ ಸುಮ್ಮನೆ ಏನೋ ಸಮ್ ರಿಚುವಲ್ ಅಂತ ಅನಿಸುತ್ತೆ ಅಷ್ಟನ್ನೇ ಅದೆಲ್ಲ ಬಹಳ ಮಾರ್ಮಿಕವಾಗಿರುವಂಥದ್ದು ಅದನ್ನು ಹೆಚ್ಚು ವಿರಸಕ್ಕೆ ಇಲ್ಲಿ ಸಮಯವಿಲ್ಲ ಆದರೆ ಅದರಲ್ಲಿ ಅದು ಒಂದು ಒಂದು ಬಹಳ ಉತ್ಕಟವಾದಂತಹ ಒಂದು ಪಾವಿತ್ರ್ಯ ಉಂಟು ಸ್ಮೃತಿಯಲ್ಲಿ ಅವನು ಡೆಫಿನೇಷನ್ ಕೊಡಬೇಕಾದ್ರೆ ಎಲ್ಲಿ ಕೃಷ್ಣ ದಿ ಡಾರ್ಕ್ ಆ್ಯಂಟಿಲೋಪ್ ಅದು ಎಲ್ಲಿ ಚಲಿಸತ್ತೋ ಓಡಾಡ್ಕೊಂಡಿರುತ್ತೋ ಅದು ಬೆಸ್ಟ್ ದೇಶ ಅದು ಅತ್ಯಂತ ಪವಿತ್ರವಾದ ದೇಶ ಅಂತ ಹೇಳುವಂಥದ್ದು ಹೇಳುವಂಥದ್ದು ಯಾಕೆ ಅಂತ ಕೇಳಿದರೆ ಅದನ್ನು ನನ್ನ ಗುರುಗಳಾದ ರಂಗಪ್ರಿಯ ಸ್ವಾಮಿಗಳನ್ನ ಸಲ ಹೇಳಿದಿರೋದನ್ನ ಎಲ್ಲಿ ದರ್ಭೆ ಸಮೃದ್ಧಿಯಿಂದ ಕೂಡಿರುತ್ತೋ ಅಲ್ಲೇ ಕೃಷ್ಣಮೃಗ ಸಂಚರಿಸುವಂಥದ್ದು ಅದು ಅತ್ಯಂತ ಶ್ರೇಷ್ಠವಂತಹ ಜಾಗ ಅನ್ನೋ ಅಂಥದ್ದು ಅಂತಹ ದರ್ಭೆಗಳಿಂದ ತುಂಬಿ ಹೋಗಿರುವಂತಹ ಗಂಗಾ ನದಿಯ ತಟಗಳಲ್ಲಿ ಅಲ್ಲಿ ಹೋಗಿ ನೋಡಬೇಕು ನಾನು ಅಂತಂದ್ಬಿಟ್ಟು ಆಸೆಪಟ್ಲು ಆಯಿತು ಅಂತ ರಾಮ ಹೇಳಿದ ಆಮೇಲೆ ಒಂದು ಸಲ ರಾಮ ಹಾಗೆ ಮಾಡಿ ಮೇಲೆ ಬಂದು ನನ್ನ ಪ್ರಜೆಗಳೆಲ್ಲ ಹೇಗಿದ್ದಾರೆ ಅಂತ ಮುಟ್ಟಿಸ್ತಾನೆ ನೋಡಿದ ಪ್ರಜೆಗಳಲ್ಲಿದ್ದಂತಹ ಸಮೃದ್ಧಿ ಆ ರಿಚ್ನೆಸ್ ಆ್ಯಂಡ್ ಆಪ್ಯುಲೆನ್ಸ್ ಆಫ್ ಅಯೋಧ್ಯೆ ಅದನ್ನೆಲ್ಲ ನೋಡಿ ಸಂತೋಷಪಡ್ತಾಯಿದ್ದಾನೆ ಎಲ್ಲೆಲ್ಲ ಅಂಗಡಿಗಳು ಕೂಡ ಒಳ್ಳೊಳ್ಳೆ ಬೆಲೆ ಬಾಳುವ ಪದ ಪದಾರ್ಥಗಳ ತುಂಬಿರುವಂಥದ್ದು ವೃದ್ಧಾಪಣಂ ಬ್ರಿಸ್ಕ್ ಆಗ್ತಾ ಇರುವಂಥದ್ದು ರಾಜಪಥಂ ಸಪಶ್ಯನ್ ವಿಗಾಹ್ಯಮಾನಾಂ ಸರಯೂ ಇಂಚ ನೌಬಿಹಿ ಸರಯೂ ಬೇಕಾದಷ್ಟು ದೋಣಿಗಳು ಎಲ್ಲ ಕಮರ್ಷಿಯಲ್ ಬೋಟ್ಸ್ ಇದೆಲ್ಲ ಬಂದು ಇದು ಮಾಡ್ತಾ ಇರುವಂತಹದ್ದು ವಿಲಾಸಿ ಭಿಶ್ಚ ದೀಷಿತಾವನಿ ಪೌರೇ ಈ ಪುರೋಪಕಂಠೋಪವನ ನಿರೇಮೆ ಮತ್ತು ನಗರದ ಉಪವನಗಳಲ್ಲಿ ಜನಗಳು ವಿಹಾರಕ್ಕೋಸ್ಕರ ಬಂದಿರುವಂತಹದ್ದು ಇದೆಲ್ಲ ನೋಡಿ ಜನಗಳು ಆ ಎಷ್ಟು ಸಂಪತ್ತು ಸಮೃದ್ಧಿಗಳಿಂದ ಎಷ್ಟು ಸಂತೋಷವಾಗಿದ್ದಾರೆ ಅನ್ನೋದನ್ನು ಅವನು ನೋಡಿ ಕಣ್ಣಾರೆ ಕಂಡುಕೊಂಡ ಅಷ್ಟು ಅವನ ಸ್ಪೈ ಒಬ್ಬ ಬಂದ ಅವನು ಬಂದು ರಾಮನಿಗೆ ಮ ಪ್ರಜೆಗಳಲ್ಲಿ ಏನೇನು ಏನು ಮಾತುಕತೆಗಳು ಏನಾಗ್ತಾ ಇದೆ ಅವರ ವರ್ತನೆ ಹೇಗಿದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಾಗ ಅವನು ಫೀಡ್ಬ್ಯಾಕ್ ಕೊಡ್ತಾ ಇರಬೇಕಲ್ಲ ಅದನ್ನು ಬಂದು ರಾಮನಿಗೆ ಹೇಳ್ತಾನೆ ಸರಿ ಅವನು ಯಾವುದೋ ಕೆಲವು ವಿಷಯಗಳನ್ನು ಹೇಳಿದ್ದಾನೆ ಕೆಲವು ವಿಷಯ ಹಿಡ್ಕೊಂಡಿದ್ದಾನೆ ಅನ್ನೋ ಥರ ರಾಮನಿಗೆ ಬಲವಂತ ಮಾಡಿ ರಾಮ ಅವನು ಕೇಳಿದ ಅವನು ಬಲವಂತ ಮಾಡಿದಾಗ ನಿರ್ಬಂಧ ಪೃಷ್ಟ ಸಜಗಾತ ಸರ್ವಂ ಸ್ತುವಂತಿ ಪೌರ ಚಿರಿತಂತ್ವದೀಯಂ ಪ್ರಜೆಗಳೆಲ್ಲೂ ಕೂಡ ನಿನ್ನ ನಡತೆಯನ್ನು ಬಹಳ ಮೆಚ್ಚುಕೊಂಡಿದ್ದಾರೆ ಎಕ್ಸೆಪ್ಟ್ ಅನ್ಯತ್ರ ರಕ್ಷೋಭವನೋಷಿತಾಯ ಪರಿಗ್ರಹಾನ್ ಮಾನವ ದೇವ ದೇವಿಯ ನೀನು ನಿನ್ನ ದೇವಿಯನ್ನು ಪರಿಗ್ರಹ ಮಾಡ್ಕೊಂಡಿಲ್ಲ ಸೀತೆಯನ್ನು ಮತ್ತೆ ವಾಪಸ್ ಕರೆಸ್ಕೊಂಡಿರಲಿಲ್ಲ ಅದರ ಬಗ್ಗೆ ಒಂದ್ರ ಬಗ್ಗೆ ಮಾತ್ರ ಕ್ವೆಶನ್ ಮಾರ್ಕು ಯಾಕೆ ಅಂತ ಕೇಳಿದರೆ ರಾಕ್ಷಸನ ಮನೆಯಲ್ಲಿ ಇದ್ದು ಬಂದವಳು ಅಂತ ಅಂದ್ಬಿಟ್ಟು ರಾಕ್ಷಸರ ವರ್ತನೆ ಅಂದರೆ ಗೊತ್ತಿರುವಂಥದ್ದೇ ಆದ್ದರಿಂದ ಅಲ್ಲಿ ಏನೆಲ್ಲ ಏನು ಬೇಕಾದ್ರೂ ಆಗಿಬಿಟ್ಟಿರಬಹುದು ಆದ್ದರಿಂದ ಹೀಗಿರಬೇಕಾದರೆ ಆ ನಡತೆಯ ಬಗ್ಗೆ ಜನಗಳ ಹೀಗೆ ಒಂದು ಕ್ವಶನ್ ಮಾರ್ಕ್ ಇದೆ ಅಂತಂದ್ಬಿಟ್ಟು ಅವರು ಅದೇ ಹೇಳ್ತಾ ನಾನು ರಾಮಾಯಣದಲ್ಲಿ ಬರುತ್ತೆ ಏನು ಅಂದರೆ ಎಷ್ಟರ ಮಟ್ಟಿಗೆ ಅದರ ಬಗ್ಗೆ ಮಾತುಕತೆಗಳು ನಡೆದಿದೆ ಅಂತಂದರೆ ನಾಲ್ಕು ರೋಡುಗಳಲ್ಲಿ ಸೇರುವಂತಹ ಜಾಗಗಳಲ್ಲೆಲ್ಲ ಅಂಗಡಿಗಳಲ್ಲೆಲ್ಲಾನು ಕೂಡ ಇದರ ಬಗ್ಗೆ ಮಾತುಗಳು ಬಂದಿವೆ ಅಂತ ನಾವು ಕನ್ನಡದಲ್ಲಿ ಓದುವಂಥದ್ದು ಯಾವನೋ ಒಬ್ಬ ಅಗಸಾ ಹಂಗೆ ಅದಕ್ಕೋಸ್ಕರ ರಾಮ ಸೀತಾ ಪ್ರೀತಿಯಾಗಿ ಮಾಡಿಬಿಟ್ಟಂತೆ ಅಂತ ಹೇಳೋವಂಥದ್ದು ಕನ್ನಡದಲ್ಲಿ ಯಾವುದೋ ಒಂದು ಕಾವ್ಯದಲ್ಲಿ ಆದರೆ ಮೂಲದಲ್ಲಿ ಬಂದಿರುವಂಥದ್ದು ತುಂಬ ಜನಜನಿತವಾಗಿತ್ತು ಅನ್ನುವಂಥದ್ದು ಇದು ಒಂದು ರೀತಿಯಲ್ಲಿ ಪ್ರಜೆಗಳದ್ದನ್ನು ಪೂರ್ತಿ ತಪ್ಪು ಉನ್ನೋಕ್ಕಾಗಲ್ಲ ಯಾಕೆಂದರೆ ಪರೋಕ್ಷದಲ್ಲಿ ಏನು ನಡೀತೋ ಯಾರು ಕಂಡವರು ಅನ್ನೋವಂಥ ಒಂದು ಕ್ವಶನ್ ಮಾಡಕ್ಕಿರುತ್ತೆ ಆದರೆ ಜನಗಳು ಯಾರು ಪರೀಕ್ಷೆ ಮಾಡಿ ಮಾತಾಡುವಂತಹ ಜವಾಬ್ದಾರಿ ಇರುವಂಥವ್ರು ಅಂತ ಎಲ್ಲರನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಲೂಸಾಗಿ ಮಾತಾಡುವಂಥದ್ದು ಉಂಟು ಹಾಗಾಗಿರುವಂತಹ ಒಂದು ಪ್ರಸಂಗ ಹೀಗಾಗಿ ರಾಮನಿಗೆ ಗೊತ್ತು ಸೀತ ಏನು ಅಂತ ಸೀತೆಗೂ ಗೊತ್ತು ರಾಮ ಏನು ಅಂತಂದ್ಬಿಟ್ಟು ಆದರೆ ಪ್ರಜೆಗಳಿಗೆ ಅದರ ಬಗ್ಗೆ ಕ್ವಶನ್ ಮಾರ್ಕ್ ಇದ್ದೇ ಇದೆ ಕಳತ್ರ ನಿಂದ ಗುರುಣ ಕ್ಲೈವ್ ಅಭ್ಯಾಹತಂ ಕೀರ್ತಿ ವಿಪರ್ಯಯೇ ಅಯೋಘನೇನಾಯಭಿತಪ್ತಂ ವೈದೇಹಿ ಬಂಧೋರ್ ಹೃದಯಂ ವಿದದ್ರೆ ಈ ಮಾತನ್ನು ಕೇಳಿದಾಗ ರಾಮನಿಗೆ ಹೃದಯವೇ ಒಡೆದು ಹೋಯ್ತಂತೆ ವೈದೇಹಿ ಬಂಧೋ ಹೃದಯಂ ವಿದದ್ರೆ ಈಸ್ ಹಾರ್ಟ್ ಶ್ಯಾಟರ್ಡ್ ಗಾಡ್ ಶ್ಯಾಟರ್ಡ್ ಯಾಕೆಂದರೆ ಕಳತ್ರ ನಿಂದ ಗುರುಣ ತನ್ನ ಪತ್ನಿಯನ್ನು ಕುರಿತಾದಂತಹ ಈ ನಿಂದೆ ಇದೆಯಲ್ಲ ಇದು ಬಹಳ ತೀವ್ರವಾದಂಥದ್ದು ಅಭ್ಯಾಹತಂ ಕೀರ್ತಿ ಉಪರ್ಯೇಣ ಕೀರ್ತಿಗೆ ಆಪೋಸಿಟ್ ಆಗಿರುವಂಥದ್ದು ಅಪಕೀರ್ತಿ ಇದು ಅಯೋಘನೆಯ ಅಯ ಇವ ಅಭಿತಪ್ತ ಕಬ್ಬಿಣಕ್ಕೆ ಕಬ್ಬಿಣದಿಂದ ಹೊಡೆದರೆ ಇಂತಹ ದೊಡ್ಡ ಆಘಾತವಾಗಬಹುದು ಆ ರೀತಿಯಾಗಿ ರಾಮನ ಹೃದಯವೇ ಹೋಯಿತು ಆವಾಗ ರಾಮನಿಗೆ ಒಂದು ಕ್ವಶನ್ ಮಾರ್ಕ್ ಬಂತು ಕಿ ಆತ್ಮ ನಿರ್ವಾತಕಥಾ ಉಪೇಕ್ಷೈ ಜಾಯ್ ಅದೋಷಾಂ ಉತ ಸಂತೆ ಜಾನಿ ಇತ್ಯೇಕೇಕ್ರಯ ವಿಕ್ಲವತ್ವಾಸೀತ್ ಸ ದೋಲಾಚಲ ಚಿತ್ತವೃತ್ತಿ ದೋಲ ಅಂದರೆ ಉಯ್ಯಾಲೆ ಉಯ್ಯಾಲೆ ಹೀಗೊಂದು ಸಲ ಹೋಗುತ್ತೆ ಹಾಗೊಂದ್ಸಲ ಹೋಗುತ್ತೆ ರಾಮನ ಮನಸ್ಸು ಹಾಗೆ ಆಯಿತು ಇದಾಡ್ತಾ ಇದೆಯಂತೆ ಹೀಗೊಂದು ಸಾರ್ತಿ ಹಾಗೊಂದ್ಸಾರ್ತಿ ಅಂತ ಅನ್ಬಿಟ್ಟು ಅಂತೆ ಟೂ ಹಾರ್ನ್ಸ್ ಆಫ್ ಎ ಡೈಲಮಾ ಅವನಿಗೆ ಬಂದಿರುವಂಥದ್ದು ನಾನು ಹೀಗೆ ಮಾಡಲ ನಾನು ಹಾಗೆ ಮಾಡಲಾ ಅಂತ ಅಂದ್ಬಿಟ್ಟು ದುಷ್ಯಂತನಿಗೂ ಇದರದ್ದೇ ಪರಿಸಿವೇಶ ಬಂತು ಹೀಗೆ ಮಾಡಲಾ ಹಾಗೆ ಮಾಡಲಾ ಅಂತ ಅಂದ್ಬಿಟ್ಟು ಹೀಗೆ ಮಾಡಿದ್ರೂ ಒಂದು ದೋಷಗಳ ಏನೋ ಕಾಣಿಸುತ್ತೆ ಹೀಗೆ ಮಾಡಿದ್ರೂ ಒಂದು ದೋಷ ಏನೋ ಕಾಣಿಸುತ್ತೆ ಇದನ್ನೂ ಮಾಡೋಕ್ಕಾಗಲ್ಲ ಅದನ್ನೂ ಮಾಡೋಕ್ಕಾಗತ್ತ ಆಗಲ್ಲ ಅನ್ನೋ ಥರ ಇದೆ ಕಿಮಾತ್ಮ ನಿರ್ವಹಣದ ಕಥಾ ಉಪೇಕ್ಷೆ ನನ್ನ ಬಗ್ಗೆ ಬಂದಿರುವಂತಹ ಅಪವಾದದ ಮಾತನ್ನು ನಾನು ಶಲೈ ಇಗ್ನೋರ್ ದಟ್ ಅದರ ಬಗ್ಗೆ ಐ ಡೋಂಟ್ ಕೇರ್ ಐ ಡೋಂಟ್ ಬಾದರ್ ಅನ್ನೋ ತರಹ ಆರ್ ಜಾಯಾಂ ಆ ದೋಷಾಂ ಉತಸಂತ್ಯಜಾನಿ ಯಾವ ದೋಷವು ಇಲ್ಲದಿರುವಂತಹ ನನ್ನ ಗೃಹಿಣಿಯನ್ನು ಅವಳನ್ನು ಪರಿತ್ಯಾಗ ಮಾಡಿಬಿಡ್ಲಾ ಇತ್ಯೇಕ ಪಕ್ಷಾಶ್ರಯ ವಿಕ್ಲವತ್ವ ಇದರಲ್ಲಿ ಯಾವ ಒಂದು ಪಕ್ಷ ಹಿಡಿದ್ರೂ ಕೂಡ ಆ ಒಂದು ವೈಕ್ಲವ್ಯ ಆ ಒಂದು ರೆಸ್ಟ್ಲೆಸ್ನೆಸ್ ಅವನಿಗೆ ಹಿಂಗಾಗ್ಬಿಟ್ಟು ಆಸಿ ಸದೋಲಚಲ ಚಿತ್ತವೃತ್ತಿ ಶ್ರಯ ವಿಕ್ಲವತ್ ಆಸೀ ಸ ದೋ ಚಿತ್ತವೃತ್ತಿ ಏಕಪಕ್ಷಾಶ್ರಯ ವಿಕ್ಲವತ್ವಾ ದೋ ಚಲ ಚಿತ್ತವೃತ್ತಿ ಚಿತ್ತವೃತ್ತಿ ಆಮೇಲೆ ರಾಮ ಒಂದು ನಿರ್ಣಯಕ್ಕೆ ಬಂದ ಸ್ವಲ್ಪ ಹೊತ್ತು ಮನಸ್ಸು ಹೀಗೂ ಹಾಗೂ ತೆಗೆದಾಡೋದ್ರನ್ನು ಒಂದು ಕ್ಲಿಯರ್ ಕಟ್ ಡಿಸಿಷನ್ನಿಗೆ ಬಂದ ಆ ತೀರ್ಮಾನವನ್ನು ತೆಗೆದುಕೊಂಡ್ಮೇಲೆ ಈ ನೆವರ್ ಲುಕ್ಡ್ ಬ್ಯಾಕ್ ಅಂದರೆ ಯಾವ ಒಂದು ತೀರ್ಮಾನವನ್ನು ನಾವು ಕೂಲಂಕಷವಾಗಿ ವಿವೇಚನೆ ಮಾಡಿ ಇದೇ ಈಗ ಮಾಡಬೇಕಾದ್ದು ಅನ್ನೋವಂಥ ಒಂದು ತೀರ್ಮಾನಕ್ಕೆ ಬಂದಿರ್ತೀವೋ ಅಲ್ಲಿಂದ ಮುಂದಕ್ಕೆ ಅಯ್ಯೋ ನಾ ಹೀಗೆ ಮಾಡಿಬಿಟ್ನಿಲ್ಲ ನಾ ಹೀಗೆ ಮಾಡಿಬಿಟ್ನಿಲ್ಲ ಅನ್ನೋಂಥದ್ದು ನಮ್ಮನ್ನು ಕಾಡೋದಿಲ್ಲ ಗಿವನ್ ದಿಸ್ ಸೆಟ್ ಆಫ್ ಸಿಚುವೇಷನ್ಸ್ ದಿಸ್ ಇಸ್ ದಿ ಬೆಸ್ಟ್ ದಟ್ ಐ ಕುಡ್ ಡೂ ನೋ ರಿಗ್ರೆಟ್ಸ್ ಅನ್ನುವಂಥ ಒಂದು ಕ್ಲಾರಿಟಿ ಅವನ ಮನಸ್ಸಿಗೆ ಬಂತದು ಆದರೆ ಅದೇನು ಸುಲಭವಾದ ಡೆಸಿಷನ್ ಅಲ್ಲ ಅದು ಮನಸ್ಸಿಗೆ ತುಂಬ ನೋವು ಕೊಡುವಂಥ ಡೆಸಿಷನ್ನು ಆದರೆ ಇದಕ್ಕಿಂತ ಬೆಟರ್ ಡಿಸಿಷನ್ ಇನ್ನೊಂದು ಇಂದು ಇನ್ನೊಂದು ಇಲ್ಲ ಅನ್ನೋಂಥದ್ದು ಅವನಿಗೆ ನಿಚ್ಚಳವಾಗಿ ಕಂಡಿತು ಆವಾಗ ನಿಶ್ಚಿತ್ಯಾಶ ನಿಶ್ಚಯ ಮಾಡಿ ಏನಂತ ಅನನ್ಯ ನಿವೃತ್ತಿ ವಾಚ್ಯಂ ನನಗೆ ಬಂದಿರುವಂತಹ ಈ ನಿಂದೆ ಇದು ಇನ್ಯಾವುದರಿಂದಲೂ ಹೋಗುವಂಥದ್ದಲ್ಲ ಅನನ್ಯಿವೃತ್ತಿ ವಾಚ್ಯಂ ಏನು ಅಂತಂದರೆ ಎಕ್ಸೆಪ್ಟಿಂಗ್ ತ್ಯಾಗೇನ ಪತ್ನಿಯ ಪತ್ನಿಯ ತ್ಯಾಗವನ್ನು ಒಂದನ್ನು ಮಾಡಲೇಬೇಕು ನಾನು ಅದನ್ನು ಈ ವಾಚ್ಯವನ್ನು ಈ ನಿಂದೆಯನ್ನು ಪರಿಮಾಷ್ಟಮ ಇಚ್ಛದು ಇದು ಹೋಗಬೇಕು ಅದಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ಕಾಳಿದಾಸ ಹೇಳ್ತಾನೆ ಅಪಿಸ್ವದೇಹಾತ್ ಕಿಮತೇಂದ್ರಿಯಾರ್ಥಾತ್ ಯಶೋಧನಾನಂ ಹಿ ಯಶೋಗರೀಯ ಯಶಸ್ಸಿಗೆ ಯಶಸ್ಸನ್ನೇ ಧನ ಅಂತ ಅಂದ್ಕೊಂಡಿರುವಂಥವ್ರಿಗೆ ಯಶಸ್ಸೇ ಬಹಳ ಹೆಚ್ಚು ತಮ್ಮ ದೇಹವಿರಲಿ ಏನು ಅಪಿಸ್ವದೇಹಾತ್ ಕಿಮತ ಇಂದ್ರಿಯಾರ್ಥಾತ್ ಇನ್ನು ಇಂದ್ರಿಯಾರ್ಥವಾದಂತಹದ್ದಕ್ಕೆ ಆಫ್ಟರ್ ಆಲ್ ಏನು ಬೆಲೆ ಕೊಡ್ತಾರೆ ಅವರು ಅಂತ ಇದು ಕಾಳಿದಾಸನ ಮಾತು ಇದು ರಾಮ ಹೇಳಿದಂತಹ ಮಾತಲ್ಲಾಯಿತು ಅದನ್ನು ನಾವು ಜ್ಞಾಪಕ ಹಾಗಾಗಿ ಅವನು ದೇಲಾನು ಸಾಧಾರಣವಾಗಿ ಸ್ತ್ರೀ ಅಂತಂದರೆ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಭೋಗ ಭೋಗವಸ್ತು ಅನ್ನುವಂಥದ್ದೇನೆ ಪುರುಷನಿಗೆ ಸ್ತ್ರೀ ಇದು ಹೆಣ್ಣಿಗೆ ಗಂಡಾಗಿ ಕಾಡಿತ್ತು ಮಾಯೆ ಗಂಡಿಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತಂಬಿಟ್ಟು ವಚನಕಾರರು ಹೇಳೋ ಹಾಗೆ ಪರಸ್ಪರ ಇದು ಮಾಯೆಯೇ ಇದು ಒಂದು ರೀತಿಯಲ್ಲಿ ಅಂದರೆ ಎಷ್ಟೋ ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಇದು ಅಡ್ಡ ಬರೋದ್ರಿಂದ ಇದನ್ನು ಈ ಕಾಮವನ್ನೇ ಅಥವಾ ಅದಕ್ಕೆ ಕಾಮಕ್ಕೆ ಆಶ್ರಯವಾದಂತಹ ವಸ್ತುವನ್ನೇ ಸ್ವಲ್ಪ ಕೆಳಮಟ್ಟದ್ದು ಅಂತ ಭಾವಿಸಿ ಉದಾತ್ತವಾದ ಧ್ಯೇಯದ ಕಡೆ ಹೋಗಬೇಕು ಅನ್ನುವಂಥ ಮನಸ್ಸಿನಿಂದ ಈ ರೀತಿಯಾದಂಥ ಮಾತುಗಳನ್ನು ಆಗಾಗ ಆಡೋದುಂಟು ಅಪಿ ಸ್ವದೇಹಾತ್ ಕಿಮುತೇಂದ್ರಿಯ ಅರ್ಥಾತ್ ಅಂತ ಸರಿ ಅವನೇನು ಮಾಡಿದ ಇನ್ನು ಮುಂದಕ್ಕೆ ಅಂತಿದ್ರೆ ತನ್ನ ತಮ್ಮಂದಿರನ್ನ ಕರೆದ ಅವರ ಜೊತೆ ಒಂದು ಒಂದು ಕಾನ್ಫರೆನ್ಸ್ ಸ ಅವರಜಾನ್ ಹತೌಜಾನ್ ಹತೌಜಾಹ ತದ್ವಿಕ್ರಿಯ ದರ್ಶನ ಲುಪ್ತ ಹರ್ಷಾನ್ ಕಾಳಿದಾಸಂದು ಬಹಳ ಬ್ರೇವಿಟಿ ಹತ್ತು ಸೆಂಟೆನ್ಸಲ್ಲಿ ಹೇಳೋವಂಥದ್ದು ಒಂದು ಸೆಂಟೆನ್ಸ್ ಹೇಳ್ತಾನೆ ಅವನು ರಾಮ ತುಂಬ ಡಲ್ಲಾಗಿ ಕಾಣಿಸ್ತಾಯಿದ್ದ ಮತ್ತು ಅವನ ಮುಖದಲ್ಲಿ ಯಾವತ್ತೂ ಕೂಡ ಈ ಥರ ಒಂದು ವಿಕಾರವನ್ನು ಅವರು ಕಂಡಿರಲಿಲ್ಲ ಅಂದರೆ ಇಷ್ಟು ಸೀರಿಯಸ್ ಆಗಿರೋವಂಥದ್ದು ಒಂಥರ ಪೆಚ್ಚಾಗಿರೋವಂಥದ್ದು ಒಂದು ಕಾಠಿಣ್ಯ ಇವೆಲ್ಲ ಬಂದಿರುವಂಥದ್ದು ಅದನ್ನು ಕಂಡು ಅವನ ತಮ್ಮಂದಿರಿಗೆ ಅವರ ಹರ್ಷವೆಲ್ಲ ಮಾಯವಾಗಿ ಹೋಯಿತು ಕೌಲೀನ ಮಾತ್ಮ ಆಶ್ರಯ ಆಚ ಚಕ್ಷೆ ತೇಬಿ ಅಪ್ಪನಶ್ಚೇದ ಮೋ ಮಾಚವಾಕ್ಯಂ ಕಳಂಕ ನಮ್ಮ ವಂಶಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಅವ್ರಿಗೆ ಹೇಳ್ದ ಮತ್ತು ಈ ಮಾತನ್ನು ಕೂಡ ಹೇಳ್ದಂಟು ಆಗಿನ ಕಾಲಕ್ಕೆ ವಂಶದ ಬಗ್ಗೆ ತುಂಬ ಒಂದು ಬಹಳ ಹೆಚ್ಚಿನ ಒಂದು ಸ್ಥಾನವನ್ನು ಕೊಟ್ಟಿದಂಥದ್ದುಂಟು ಮುಂದೆಯೂ ಬರುತ್ತೆ ಇದು ಅವ್ರು ಹೇಳ್ದ ನೋಡಿ ನಮ್ಮದು ರಾಜರ್ಷಿ ವಂಶ ಸೂರ್ಯನಿಂದ ಜನಿಸಿದಂಥ ವಂಶ ಇದು ಸೂರ್ಯವಂಶ ಇದು ಒಂದೇ ವಂಶಕ್ಕೇ ಸೂರ್ಯವಂಶ ಮನುವಂಶ ಇಕ್ಷ್ವಾಕೋವಂಶ ರಘುವಂಶ ಅಂತೆಲ್ಲ ಹೆಸರುಗಳುಂಟು ಇಂತಹ ರಾಜರ್ಷಿ ವಂಶ ಇದು ಸೂರ್ಯನಿಂದ ಆರಂಭವಾಗ ಆಗಿರುವಂಥದ್ದು ಉಪಸ್ಥಿತ ಪಶ್ಚಿತ ಕೀದೃಶೋ ಎಂ ಮತ್ತ ಸದಾಚಾರ ಶುಚೆ ಕಳಂಕ ಎಂತಹ ಕಳಂಕ ಬಂದಿದೆ ನೋಡಿ ಈ ವಂಶಕ್ಕೆ ಸದಾಚಾರ ಶುಚೆ ಸದಾಚಾರದಿಂದ ಶುದ್ಧನಾದಂತಹ ನನ್ನ ಕಡೆಯಿಂದ ಬಂದಿರುವಂತಹ ಕಳಂಕ ಇದು ಪಯೋದ ವಾತಾದಿವ ದರ್ಪಣಸ ಒಂದು ಮೋಡದ ಮೇಲೆ ಹಾವಿದಂತಹ ಗಾಳಿ ಬಂದು ಒಂದು ಕನ್ನಡಿಯ ಮೇಲೆ ಅದನ್ನು ಮಸುಕು ಮಾಡಿಬಿಡೋ ಅಂಥದ್ದು ಅದರ ವೇಪರ್ಸ್ ಏನೋ ಬಂದು ಅದನ್ನು ಮಾಡಿಬಿಡೋ ಹಾಗೆ ಇದಕ್ಕೆ ಕಳಂಕವಾಗಿದೆ ಅದರ ಪ್ರಭೆ ನಿಷ್ಪ್ರಭು ಆಗೋಗ್ಬಿಟ್ಟಿರೋ ಆಗಿರೋ ಈ ವಂಶ ಪೌರೇಶ ಸೋಹಂ ಬಹುಳೀ ಭವಂತಂ ಅಪಾಂತರಂಗೇ ಶಿವತೈಲ ಬಿಂದುಂ ಸೋಡುಂನ ತತ್ಪೂರ್ವ ಹಾಲಾನಿಕಂ ಸ್ಥಾನದೇವ ದ್ವಿಜೇಂದ್ರ ದ್ವಿಪೇಂದ್ರ ಇದು ಜನಗಳೆಲ್ಲ ಹರಡ್ತಾ ಇರೋವಂಥದ್ದು ಇದೆಲ್ಲ ಜನಗಳ ಬಾಯಿಂದ ಬಾಯಿಗೆ ಹೋಗುವಂಥದ್ದು ನಿಲ್ಲುವಂಥದ್ದಲ್ಲ ಇದು ಹೇಗೆ ಅಂತ ಹೇಳಿದರೆ ನೀರಿಗೆ ಒಂದು ಡ್ರಾಪ್ ತೈಲವನ್ನು ಹಾಕಿದ್ರೆ ಅದು ಹೇಗೆ ಹರಡ್ತಾ ಇರುತ್ತೋ ಆ ರೀತಿ ಹರಡ್ತಾ ಇರೋವಂಥದ್ದು ಮತ್ತು ದಿಸ್ ಈಸ್ ಹ್ಯಾಪನ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಅವರ್ ರೇಸ್ ಮತ್ತು ಇದೊಂದು ಅವರ್ಣಂ ಇದು ವಿರುದ್ಧವಾಗಿರುವಂಥದ್ದು ಇದನ್ನು ಇದು ಹೇಗಾಗ್ಬಿಟ್ಟಿದೆ ಅಂತಂದರೆ ಒಂದು ಒಳ್ಳೆಯ ಆನೆಗೆ ಹೋಗ್ಬಿಟ್ಟು ಅದಕ್ಕೆ ಸ್ತಂಭ ಇಲ್ಲ ಕಟ್ಟಿಬಿಟ್ಟದ್ದು ಆನೆಯನ್ನು ಕಟ್ಟಾಕ್ಬಿಟ್ರೆ ಹೇಗೋ ಹಾಗೆ ಆಲಾನಿಕಂ ಸ್ಥಾನುರಿವ ಸ್ಥಾನುಮಿವ್ವಿಪೇಂದ್ರ ಗಜರಾಜನಿಗೆ ಈ ಥರ ಒಂದು ಬಂಧನವನ್ನು ಹಾಕಿದರೆ ಹೇಗೋ ಹಾಗಾಗ್ಬಿಟ್ಟಿದೆ ತಸೋದಾಯ ಫಲಪ್ರವೃತ್ತ ಉಪಸ್ಥಿತಾಂ ಅಪ ನಿರ್ವ್ಯಪೇಕ್ಷ ತ್ಯಕ್ಷ್ಯಾ ವೈದೇಹಸುತಾಂ ಪುರಸ್ತ ಸಮುದ್ರನೇ ನನ್ನ ತಂದೆಯ ಅಪ್ಪಣೆಯಂತೆ ಹೇಗೆ ನಾನು ಭೂಮಿಯನ್ನೇ ಪರಿತ್ಯಾಗ ಮಾಡಿ ಹೋದೇನೋ ನಾನು ಅಂದರೆ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋದೆನೋ ಹಾಗೆ ಈಗ ನಾನು ಗರ್ಭವತಿಯಾಗಿರುವಂತಹ ವೈದೇಹಿಯನ್ನು ಪರಿತ್ಯಾಗ ಮಾಡುವಂತಹ ನಿಶ್ಚಯವನ್ನು ನಾನು ಮಾಡ್ಬಿಟ್ಟಿದ್ದೀನಿ ನಾನು ಅವೈ ಮಿ ಚೈನಾ ಮನ ಘೇಯ್ ಸೀತೆ ಅನಘ ಅಂತ ನನಗೆ ಗೊತ್ತು ಸಂಸ್ಕೃತದಲ್ಲಿ ಅಘ ಅಂತಂದರೆ ಪಾಪ ಅನ್ಬಿಟ್ಟು ಇವಳು ಅನಘ ಇವಳು ಅಪಾಪೆ ಅತ್ಯಂತ ಪರಿಶುದ್ಧಳು ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಬಲ್ಲೆ ನಾನು ಅವೈ ಮಿಚೈನಾ ಕಿಂತು ಆದರೆ ಲೋಕಾಪವಾದೋ ಬಲವಾನ್ ಮತೋಮೇ ಲೋಕಾಪವಾದ ಇದಿಲ್ಲ ಇದು ಬಲವತ್ತರವಾದಂತಹದ್ದು ಛಾಯಾಹಿ ಭೂಮಿ ಶಶಿನೋ ಮಲತ್ವೇನ್ ಆರೋಪಿತ ಶುದ್ಧಿಮತ ಪ್ರಜಾಭಿಹಿ ಚಂದ್ರನಲ್ಲಿ ಬಂದಿರುವಂತಹ ಯಾವ ಒಂದು ಮಾರ್ಕ್ ಇದೆಯೋ ಅದು ಭೂಮಿಯ ನೆರಳಿನಿಂದ ಆಗಿರೋ ಅಂಥದ್ದು ಅದನ್ನು ಚಂದ್ರನದೇ ಕಳಂಕ ಅಂತ ಜನಗಳು ಭಾವಿಸ್ತಾರೆ ಇದಕ್ಕೆಲ್ಲ ವ್ಯಾಖ್ಯಾನಕಾರರು ಬಲಿಬೇಕಾದರೆ ಹೇಗೆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಡ್ಯೂರಿಂಗ್ ಎಕ್ಲಿಪ್ಸ್ ಆಗುವಂಥದ್ದು ಕಾಳಿದಾಸನ ಕಾಲಕ್ಕಾಗಲೇ ನಮ್ಮ ದೇಶದಲ್ಲಿ ಎಕ್ಲಿಪ್ಸ್ ಬಗ್ಗೆ ತುಂಬ ಪರಿಜ್ಞಾನವಿತ್ತು ಅನ್ನೋದ್ರ ಬಗ್ಗೆ ಈ ಮಾತನ್ನು ಅವರು ಲೇಖ ಮಾಡಿ ಹೇಳ್ತಾರೆ ಆಮೇಲೆ ತಮ್ಮಂದಿರೊಂದು ಪ್ರಶ್ನೆ ಕೇಳ್ಬೋದು ಸರಿ ಹೀಗಾಗಿದ್ರಿ ನೀವು ರಾವಣನ ಹೋಗಿ ಸಂಹಾರ ಮಾಡಿ ಇಷ್ಟೊಂದೆಲ್ಲ ಮಾಡಿ ಸೀತೆಯನ್ನು ಕರ್ಕೊಬಂದು ಕೊನೆ ಹಿಂಗ ಅಂತ ಕೇಳ್ಬೋದು ಅದಕ್ಕೂ ಟು ಟು ಫೋರ್ ಸೀಸ್ ಟು ಫೋರ್ ಸ್ಟಾಲ್ ಅನ್ನೋ ಹಾಗೆ ಅವರ ಪ್ರಶ್ನೆಯಿಂದ ತಾನೇ ಎತ್ಬಿಟ್ಟದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ರಕ್ಷೋ ವಧಾಂತೋ ನಚಮೇ ಪ್ರಯಾಸಃ ವ್ಯರ್ಥ ರಾವಣನ ಸಂಹಾರ ಮಾಡೋ ತನಕ ನಾನು ಪಟ್ಟಂತಹ ಶ್ರಮ ಯಾವುದು ಯಾವುದು ವ್ಯರ್ಥ ಅಂತ ಅಲ್ಲ ಸಹ ವೈರ ಪ್ರತಿ ಅದು ವೈರವನ್ನು ಅದಕ್ಕೆ ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರವಾಗಿ ಮಾಡಿದ್ದು ಅಮರ್ಷಣ ಶೋಣಿತ ಕಾಂಕ್ಷಯ ಯಾ ಕೆಂ ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮಗೆ ಯಾರ್ದೋ ಅಪೊಸಿಷನ್ ಬರಬೇಕು ಅನ್ನೋ ಥರದ್ದಿದ್ದರೆ ಎಷ್ಟು ಉತ್ತರ ಹೇಳಬೇಕೋ ಅದಕ್ಕಿಂತ ಒಂದು ಹೆಜ್ಜೆ ಹೆಚ್ಚು ಕಾಠಿನ್ಯವನ್ನು ಅಂತಹ ಸ್ಟ್ಯಾಂಡನ್ನು ತೊಗೊಂಡು ಅದನ್ನ ಹೇಳಬೇಕಾಗುತ್ತೆ ಟು ಸ್ಟಾಲ್ ದೆ ಎನಿ ಎನಿ ಅಪೋಸಿಷನ್ ಫ್ರಮ್ ದೆಮ್ ಅದಕ್ಕೆ ಹೇಳ್ತಾನೆ ಅವನು ಯಾರಾದ್ರೂ ಹಾವನ್ನು ಕಾಲಿದ ತುಳುಬಿಡ್ತಾರೆ ಅಂತ ಇಟ್ಕೊಳ್ಳಿ ಅದು ಅವ್ರನ್ನ ವಾಪಸ್ ಕಡಿಯತಿಲ್ಲ ಯಾತಕ್ಕೆ ಕಡಿಯುತ್ತೆ ಅದು ಓ ಈ ಒಂದೊಂದು ರಕ್ತ ಒಂದು ಜ್ಯೂಸ್ ಟೇಸ್ಟ್ ಮಾಡಬೇಕು ಅನ್ನೋಕ್ಸ್ ಕಡಿಯುತ್ತೇನು ಅದು ತನ್ನ ಅಮರ್ಷಣ ಅಂತದ್ದು ಅದಕ್ಕೆ ಆ ರೋಷವನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ ಅದು ತನಗೆ ಆದಂತಹ ಇನ್ಸಲ್ಟು ನೋ ಅದನ್ನು ಶೋಣಿತ ಕಾಂಕ್ಷೆಯ ಕೆಂ ಪದಾ ಸ್ಪೃಶಂತ್ವಿಜ್ ದಶದಿ ದ್ವಿಜಿ ಅದೇನು ರಕ್ತದ ಆಸೆಯಿಂದ ಹಾಗೆ ನಾನು ರಾವಣನನ್ನು ಸಂಹಾರ ಮಾಡಿದ್ದು ಅವನು ನನಗೆ ಮಾಡಿದ ಅಪಚಾರಕ್ಕೆ ರಸೇಡನ್ನು ತೀರಿಸ್ಕೊಳೋಕ್ಕೋಸ್ಕರವಾಗಿ ಅಷ್ಟೇನೆ ತದೇಶ ಸರ್ಗ ಕರುಣಾರದ್ರಚಿತ್ತೈರ್ ನಮೇ ಭವದ್ಭಿ ಪ್ರತಿಷೇಧನೀಯ ಯದ್ಯರ್ಥಿತ ನಿರ್ಹೃತವಾಚ್ಛ್ಯ ಶಲ್ಯಾನ್ ಪ್ರಾಣಾನ್ ಮಯ ಧಾರಯಿತು ಚಿರಂವಹ ಆಣೆ ಮಾಡಿ ಹೇಳಿಬಿಡ್ತಾನೆ ಇದನ್ನು ನನ್ನ ನಿಶ್ಚಯ ತದೇಶ ಸರ್ಗಹ ಮತ್ತು ಇದನ್ನು ಹೇಳಿದಾಗ ಅವನಿಗೆ ಗೊತ್ತು ಲಕ್ಷ್ಮಣನಿಗೆ ಏನು ಫೀಲ್ ಆಗ್ಬೋದು ಭರತಶತ್ರುಘ್ನಿಗೆ ಯಾವ ರೀತಿ ಫೀಲಿಂಗ್ ಬರಬಹುದು ಅಂತ ಮಟ್ಟು ಅಂತ ಸೀತೆಯ ಬಗ್ಗೆ ಅನುಕಂಪ ಅವರಿಗೆ ಉಕ್ಕಿ ಬಂದುಬಿಡುವಂತಹದ್ದಿನೇ ಸಹಜವಾಗಿನೇ ಆದ್ದರಿಂದ ಕರುಣಾರ್ಧ ಚಿತ್ತೈಹಿ ಸೀತೆಯ ಬಗ್ಗೆ ಕಾರುಣ್ಯ ಅನ್ನೋದು ಉಕ್ಕಿ ಬಂದು ಅಂತಹ ಆರ್ದ್ರವಾದ ಮನಸ್ಸಿನಿಂದ ನೀವು ನನ್ನ ಸ್ಟಾಪ್ ಮಾಡೋಕ್ಕೆ ನೀವು ಪ್ರಯತ್ನ ಪಡಬಹುದು ಅದನ್ನು ಮಾಡಲಾಗದು ನಮೇ ಭವದ್ವಿ ಪ್ರಶ್ ಪ್ರತಿಷೇಧನೀಯ ನೀವು ಪ್ರತಿಷೇಧ ಮಾಡುವಂಥದ್ದಲ್ಲ ಇಫ್ ಎದ್ಯರ್ಥಿತ ಅನಿರ್ಹೃತ ವಾಚ್ಯ ಶಲ್ಯಾನ್ ಪ್ರಾಣಾನ್ ಮಯ ಧಾರಯಿತು ಚಿರಂ ವಃ ನಾನಿನ್ನೂ ಜೀವ ಸಮೇತವಾಗಿ ನಾನು ಉಳಿದಿರಬೇಕು ಅಂತ ಹೇಳಿದರೆ ನೀವು ಮುಂದಕ್ಕೆ ಮಾಡೋಹಂಗಿಲ್ಲ ನನ್ನ ನನ್ನ ತೀರ್ಮಾನಕ್ಕೆ ನೀವು ಅಡ್ಡಿ ಬರುವಂತೆ ಇಲ್ಲ ಮಯ ಧಾರಯಿತು ಯಾವುದನ್ನು ಧರಿಸ್ಬೇಕು ಅಂದರೆ ಪ್ರಾಣಾನ್ ನಾನು ಪ್ರಾಣವನ್ನು ಧರಿಸಿಕೊಂಡಿರಬೇಕು ಅಂತಂದರೆ ಎಂತಹ ಪ್ರಾಣ ಪ್ರಾಣ ಎಂಥದ್ದು ಅಂತ ಹೇಳಿದರೆ ನಿರಹೃತ ವಾಚ್ಯ ಶಲ್ಯ ನನ್ನ ಪ್ರಾಣಗಳಿಗೆ ಈಟಿಯಿಂದ ಭರ್ಜಿಯಿಂದ ಜೀವದಂತಾಗಿದೆ ಈ ಅಪವಾದದಿಂದಾಗಿ ಅದನ್ನು ಕಿತ್ತು ಬಿಸಹಾಕಿರುವಂತಹ ಪ್ರಾಣಗಳು ಅದು ಉಳಿಬೇಕು ಅಂತ ಹೇಳಿದರೆ ಅದು ನಿಮಗೆ ಅಪೇಕ್ಷೆ ಇದ್ದ ಪಕ್ಷದಲ್ಲಿ ನಾನು ಬದುಕಿರಬೇಕು ಮಾನವಂತನಾಗಿ ಮತ್ತು ಈ ವಂಶದ ಕೀರ್ತಿಯನ್ನು ನಾನು ಕಾಪಾಡುವಂತಹ ರೀತಿ ನಾನು ಇರಬೇಕು ಅನ್ನೋದಾದರೆ ನೀವು ಯಾರೂ ಇದಕ್ಕೆ ಅಡ್ಡಿ ಬರಲಾಗದು तदेश सर्ग कद्रचिर्न में प्रतिषेधनीय यथिता निर्हृतवाच्यशल्या मैया धारय चिंवेश ಚಿತ್ತೈ ನ ಮೇ ಪ್ರತಿಷೇಧನೀಯ ಕರುಣಾರದ್ರ ಚಿತ್ತೈದ್ಭಿಷ ಸರ್ಗ ಮೇಷ ಸರ್ಗ ನ ಪ್ರತಿಶೇ ನಿರ್ಹೃತವಾಚ್ಯ ಶಾರಯಿತು ಚಿರ ವಹ ವಹ್ಯಥಿ ಮಯ ನಿರ್ಹೃತವಾಚ್ಯ ಶಾರಯಿ ಚಿರಂ ತದೇಷಸರ್ಗಿಷೇಧನ ಹೇಳಿಬಿಟ್ನೋ ಇತ್ಯುಕ್ತವಂತಂ ಜನಕಾತ್ಮಜಾಯಾಂ ನಿತಾಂತ ರೂಕ್ಷಾಭಿನಿವೇಶೀತೆಯ ವಿಷಯದಲ್ಲಿ ಅತ್ಯಂತ ರೂಕ್ಷವಾದಂತಹ ಒಂದು ನಿಲುವು ಹಾಗೆ ಹೇಳ್ಬಿಟ್ನೋ ನಕಶ್ಚನ ಭ್ರಾತೃಶ್ರೇಶು ಶಕ್ತು ನಿಷೇಧು ಮಾಸೀ ಅವನ ಸಹೋದರರಿಗೆ ಯಾರಿಗೂ ಕೂಡ ರಾಮನ ಮಾತನ್ನು ನಿಷೇಧ ಮಾಡೋಕ್ಕೂ ಆಗಲಿಲ್ಲ ಅನುಮೋದನೆ ಮಾಡೋಕ್ಕೂ ಆಗಲಿಲ್ಲ ನೀವು ಮಾಡೋದು ಸರಿ ಅಂತಲೂ ಹೇಳೋಕ್ಕಾಗಲಿಲ್ಲ ತಪ್ಪು ಅಂತಲೂ ಹೇಳೋಕ್ಕೂ ಆಗೋದಿಲ್ಲ ಯಾಕೆ ಅಂತ ಕೇಳಿದರೆ ರಾಮನಿಗೆ ಸೀತೆಯ ವಿಷಯವನ್ನು ಯೋಚನೆ ಮಾಡಿದಾಗ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಆದರೆ ರಾಮನ ನಿಲುವು ಒಂದು ಧರ್ಮದಿಂದ ಬಂದಿರುವಂತಹ ನಿಲುವು ಕೇವಲ ತಾನು ಸ್ವಸುಖ ಪರನಾಗಿದ್ದ ಪಕ್ಷದಲ್ಲಿ ಯಾರೇನು ಬೇಕಾದ್ರೂ ಹೇಳ್ಕೊಂಡು ಹೋಗಲಿ ನಾನು ಸರಿ ಆಗಿದ್ದೀನಿ ಅದು ನನಗೆ ಗೊತ್ತು ಐ ಡೋಂಟ್ ಕೇರ್ ಅನ್ನೋ ಥರ ಹೇಳ್ಬೋದಾಗಿತ್ತು ಆದರೆ ಯಾವತ್ತಿಗೂ ಅಷ್ಟೇ ಪಬ್ಲಿಕ್ ಸರ್ವೀಸಿಗೆ ಬಂದಾಗ ಬೇಕಾದ ಸಂದರ್ಭಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಜನಗಳತ್ರ ಹತ್ರ ಬಯಸ್ಕೊಳ್ಳೋವಂಥದ್ದು ತುಂಬ ಕಾಮನ್ ಆಗಿರುವಂಥದ್ದು ಯಾರೇ ಸತ್ಕಾರ್ಯವನ್ನು ಮಾಡೋಕ್ಕೆ ಹೋಗಲಿ ಅಂಥವ್ರಿಗಿಂತಹದ್ದು ಎಷ್ಟೋ ಸಂದರ್ಭದಲ್ಲಿ ಅದು ಕಟ್ಟಿಟ್ಟಂಥದ್ದೇನೆ ಅದು ಆದ್ದರಿಂದ ಆ ಸಹೋದರರಲ್ಲಿ ಯಾರಿಗೂ ಕೂಡ ಅದನ್ನು ರಾಮನ ಮಾತುಗಳನ್ನು ಅಡ್ಡಿಪಡಿಸೋದಕ್ಕಾಗಲಿ ಅಥವಾ ಅದನ್ನು ಅನುಮೋದನೆ ಮಾಡಿ ಒಪ್ಕೊಳ್ಳೋದಕ್ಕಾಗಲಿ ಆಹಾ ಎಂತಹ ಒಳ್ಳೆಯ ನಿರ್ಧಾರ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ಅಯ್ಯೋ ಇದನ್ನು ಬೇಡ ಇದು ಮಾಡಬಾರ್ದು ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ರಾಮ ತನ್ನ ತಮ್ಮನ ಅಂತ ಲಕ್ಷ್ಮಣನನ್ನು ಕರೆದು ಸ ಲಕ್ಷ್ಮಣಂ ಲಕ್ಷ್ಮಣ ಪೂರ್ವ ಜನ್ಮ ವಿಲೋಕ್ಯ ಲೋಕತ್ರಯ ಗೀತ ಕೀರ್ತಿ ಸೌಮ್ಯತೆ ಚಾ ಭಾಷಿ ಯಥಾರ್ಥ ಭಾಷಿ ಸ್ಥಿತಂ ನಿದೇಶಿ ಪೃಥಗಾದಿದೇಶ ಲಕ್ಷ್ಮಣನನ್ನು ಕರೆದು ಅವನನ್ನು ಅವನಿಗೆ ಅಪಣೆಯನ್ನು ಕೊಡ್ತಾಯಿದ್ದಾನೆ ಇಲ್ಲಿ ಜಾಗ ಇದೆ ಬನ್ನಿ ಇಲ್ಲಿ ಬರ್ಬೋದು ಇನ್ನೊಂದು ಸೀಟ್ ಬೇಕಾಗ್ಬೋದು ಇಲ್ಲೊಂದು ಸೀಟ್ ಇದೆ ಇಲ್ಲಿ ತಮಗೆ ಕನ್ನಡ ಆಗ್ಬೋದಲ್ವಾ ಯು ಫಾಲೋ ಕನ್ನಡ ಡಿ ಯು ಫಾಲೋ ಕನ್ನಡ ಎದುರುಗಡೆ ಲಕ್ಷ್ಮಣನನ್ನು ಕರೆದು ಹೇಳ್ತಾ ಇದ್ದಾನೆ ನೋಡಿ ಇಷ್ಟು ವರ್ಷಗಳ ಕಾಲ ವನವಾಸ ಲಕ್ಷ್ಮಣನ ಜೊತೆಯಲ್ಲೇ ಮಾಡಿದ್ದಂಥದ್ದು ಆದ್ದರಿಂದ ರಾಮನ ಅಂತರಂಗ ಲಕ್ಷ್ಮಣನಿಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ಲಕ್ಷ್ಮಣನಿಗೆ ರಾಮನ ಅಂತರಂಗ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಹಾಗಾಗಿ ಲಕ್ಷ್ಮಣನನ್ನ ಕುರಿತು ಅವನ ಮಾತನ್ನು ಹೇಳೋ ಯಾರಿಗೂ ಮಾಡಕ ಇರೋ ಅಂತಹ ಒಂದು ಕೆಲಸ ಅತ್ಯಂತ ಕಠೋರವಾದ ಕೆಲಸವನ್ನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ ಪ್ರಜಾವತಿ ದೋಹದ ಶಂಸಿನೀತೆ ತಪೋವನೇಶ ಸ್ಪೃಹ ಯಾಳುರೇವ ನೋಡಪ್ಪ ನಿನ್ನ ಅತ್ತಿಗೆ ಸಂಸ್ಕೃತದಲ್ಲಿ ಪ್ರಜಾವತಿ ಅಂತಂದರೆ ಅತ್ತಿಗೆ ಅಂತ ಒಂದು ಅರ್ಥ ಇದೆ ಹಾಗೆಯೇ ಗರ್ಭಿಣಿ ಅಂತೂ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ ನಿನ್ನ ಅತ್ತಿಗೆ ದೋಹದ ಶಂಸಿನಿ ಗರ್ಭವತಿಯಾಗಿ ತನ್ನ ಹೆಬ್ಬೈಕೆಯನ್ನು ಹೇಳ್ಕೊಂಡಿದ್ದ ಅವಳು ಏನದು ಅಂದರೆ ತಪೋವನೇಶು ಸ್ಪೃಹ ಯಾಳುರೇವ ತಪೋವನಗಳನ್ನು ಹೋಗಿ ನಾನು ಸಂಚರಿಸಬೇಕು ಅಲ್ಲಿ ಹೋಗಿ ಒಂದು ದಿವಸ ಇದ್ದು ಬರಬೇಕು ಅಂತಂಬಿಟ್ಟೆಲ್ಲ ಹೇಳ್ಕೊಂಡಿದ್ದಾಳೆ ಆದ್ದರಿಂದ ಸತ್ವಂ ರಥಿ ತದ್ಯಪದೇಶನೇಯಾಮ್ ಆ ನೆಪದಲ್ಲಿ ನೀನು ರಥದಲ್ಲಿ ಅವಳನ್ನು ಕರೆದುಕೊಂಡು ಹೋಗಿ ಪ್ರಾಪಯ್ಯ ವಾಲ್ಮೀಕಿ ಪದಂ ತ್ಯಜೈನ ವಾಲ್ಮೀಕಿಗಳ ಆಶ್ರಮಕ್ಕೆ ಅವಳನ್ನು ಕರ್ಕೊಂಡು ಹೋಗಿ ಬಿಟ್ಟು ಬಂದು ಬಿಡು ಅಂತಂದ್ಬಿಟ್ಟು ಅಂತ ಅಂದರೆ ರಾಮನ ಮಾತಿನಲ್ಲಿ ಇರೆಸ್ಪಾನ್ಸಿಬಿಲಿಟಿ ಇಲ್ಲ ಇವಳಿಂದ ಏನೋ ಅನಿಷ್ಟವಾಯಿತು ಇವಳನ್ನು ಕಾಡುಗೊಟ್ಟಬೇಕು ಅನ್ನೋ ಥರ ಇಟ್ಸ್ ಎ ವೆರಿ ರೆಸ್ಪಾನ್ಸಿಬಲ್ ಡಿಸಿಷನ್ ಮುಂದಾಲೋಚನೆಯಿಂದ ಮಾಡಿರುವಂತಹ ಒಂದು ತೀರ್ಮಾನ ಇದು ವಾಲ್ಮೀಕಿಗಳ ಆಶ್ರಮಕ್ಕೆ ಕರೆದುಕೊಂಡು ಬಿಟ್ಟು ಬಾ ಅಂತ ಹೇಳೋದರಲ್ಲಿ ಇವಳಿಗೆ ಮುಂದೆ ಗರ್ಭವತಿ ಆದಂಥವಳಿಗಳು ಮುಂದೆ ಶಿಶುವಾಗುವಂಥದ್ದು ಆ ಸಂದರ್ಭದಲ್ಲಿ ವಾಲ್ಮೀಕಿಗಳ ಆಶ್ರಮದಲ್ಲಿ ಇವಳಿಗೆ ಖಂಡಿತವಾಗಲೂ ಒಂದು ನೆಮ್ಮದಿ ಯಾರಿಗೆ ಆಗಲಿ ಬೇಕಾಗುವಂಥದ್ದು ಮುಖ್ಯವಾಗಿ ಒಂದು ಸೇಫ್ಟಿ ಅನ್ನೋದೊಂದು ಬೇಕು ಆಮೇಲೆ ತನ್ನ ಕಂಡರೆ ಪ್ರೀತಿಯಿಂದ ಗೌರವದಿಂದ ನಡೆದುಕೊಳ್ಳುವಂತಹ ಜನಗಳಿರಬೇಕು ಅನ್ನೋಂಥದ್ದು ಎರಡು ಬೇಕು ಈ ಎರಡೂ ಕೂಡ ಅಲ್ಲಿ ದೋ ದೀಸ್ ಟು ಕಂಡೀಷನ್ಸ್ ಇಲ್ವಿ ವೆಲ್ ವೆರಿ ವೆಲ್ ಫುಲ್ಫಿಲ್ಡ್ ದೇರ್ ಅನ್ನೋಂಥ ಒಂದು ತೀರ್ಮಾನದ ಮೇಲೆ ವಾಲ್ಮೀಕಿಗಳ ಆಶ್ರಮಕ್ಕೆ ಬಿಟ್ಟು ಬಾ ಕೆಲವು ಕಾವ್ಯಗಳಲ್ಲಿ ಸುಮ್ಮನೆ ಒಂದು ಏನೋ ಒಂದು ಐರನೇ ಇದನ್ನು ಮಾಡಬೇಕು ಅಥವಾ ತುಂಬ ಟ ಏನೋ ಟಿಯರ್ ಜರ್ಕರ್ಸ್ ಅದನ್ನು ಮಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಕಾಡುಗೆಟ್ಬಿಟ್ಟು ಬಾ ಕಾಡಲ್ಲಿ ಬಿಟ್ಬಿಟ್ಟು ಬಂದ್ಬಿಡು ಅಂತಂದ್ಬಿಟ್ಟು ಅಲ್ಲಿ ತುಂಬ ದೊಡ್ಡ ಕುಡ್ರ ಪ್ರಾಣಿಗಳ ಸಂಚಾರ ಮಾಡ್ತಾ ಇದ್ದವು ಅಲ್ಲಿ ಬಿಟ್ಟು ಬಂದ್ಬಿಟ್ಟ ಲಕ್ಷ್ಮಣ ಅಂತಂದ್ಬಿಟ್ಟು ಅಯ್ಯೋ ಯೋ ಅಂತ ಆಡಿಯನ್ಸಿಗೆ ಕಣ್ಣಲ್ಲಿ ಬಂದುಬಿಡ್ಬೇಕು ಅದು ಅದಕ್ಕೋಸ್ಕರ ಮಾಡ್ತಾರೆ ರಾಮ ವಾಲ್ಮೀಕಿ ರಾಮನಾಗಲಿ ಇಲ್ಲಿ ರಾಮನಾಗಲಿ ಹಾಗೆ ಮಾಡಲಿಲ್ಲ ಪ್ರಾಪಯ್ಯ ವಾಲ್ಮೀಕಿ ಪದಂ ತೆ ಜಯಾಮ್ ವಾಲ್ಮೀಕಿ ಅಲ್ಲ ಆಶ್ರಮದ ಹತ್ತಿರ ಬಿಟ್ಟು ಬಾ ಅಂದರೆ ಐದನೇ ಏನು ಅಂತ ಹೇಳಿದ್ರೆ ಅವಳ ಗರ್ಭವತಿಯ ಬಯಕೆಯನ್ನು ಪೂರೈಸುವ ನೆಪದಲ್ಲಿ ಅವಳನ್ನು ಪರಿತ್ಯಾಗವೇ ಮಾಡಿ ಬಂದುಬಿಡುವಂಥದ್ದು ಅಂದ್ಬಿಟ್ಟು ಸೊ ಇಂತಹ ಒಂದು ಕಷ್ಟವಾದ ಕಾರ್ಯವನ್ನು ಲಕ್ಷ್ಮಣನಿಗೆ ಕೊಡ್ತಾನೆ ಆಮೇಲೆ ಲಕ್ಷ್ಮಣ ಅವಳನ್ನು ರಥದಲ್ಲಿ ಕರ್ಕೊಂಡೋಗ್ತಾ ಇದ್ದಾನೆ ಮಥಾನುಕೂಲ ಶ್ರವಣ ಪ್ರತೀತಾಂ ಅತ್ರಸ್ನ ಭೀರ್ ಯುಕ್ತಧುರಂ ತುರಂಗೈಹಿ ರಥಂ ಸುಮಂತ್ರ ಪ್ರತಿಪನ್ನ ರಶ್ಮಿಂ ಆರೋಪ್ಯ ವಿದೇಹಸಾಂ ಪ್ರತಸ್ಥೆ ಅವಳನ್ನು ಒಳ್ಳೆಯ ರಥದಲ್ಲಿ ಕರ್ಕೊಂಡು ಇದ್ದಾನೆ ಲಕ್ಷ್ಮಣ ಅದಕ್ಕೆ ಒಳ್ಳೆಯ ಕುದುರೆಗಳು ಆ ಕುದುರೆಗಳು ಅತ್ರಸ್ನ ಭೀ ಸ್ವಲ್ಪನೂ ಹೆದರಿಕೊಳ್ಳುವಂಥದ್ದರಂತೆ ಗಟ್ಟುಮುಟ್ಟಾದಂತಹ ಕುದುರೆಗಳಂತೆ ಯಾಕೆ ಅಂತ ಕೇಳಿದರೆ ಗರ್ಭವತಿಯಾದವಳುಗಳು ಅವ್ರನ್ನ ಕುದುರೆಗಳು ತುಂಬ ಪುಕ್ಕಲು ಕುದುರೆಗಳು ಆ ಥರದ್ದೇ ಸ್ವಲ್ಪ ಕಂಟ್ರೋಲಿಗೆ ಬರದೇ ಇರುವಂಥ ಕುದುರೆಗಳು ಆಗೋಗ್ಬಿಟ್ರೆ ಅವಳಿಗೆ ಗರ್ಭವತಿ ಆದವಳಿಗೆ ಒಂದಿಷ್ಟು ಒಂದು ತೊಂದರೆ ಆಗಿಬಿಡಬಾರ್ದು ನಾನು ಅದಾಗಿ ಅಂತಂದ್ಬಿಟ್ಟು ಅಂತ ಅದನ್ನು ಕರ್ಕೊಂಡು ಹೋಗ್ತಿದ್ದಾನೆ ಸೀತೆಗಂತೂ ಭಾಳ ಸಂತೋಷವೇ ಆಗಿದೆಯಂತೆ ಏನಂತ ಹೇಳಿದ್ರೆ ಅಯ್ಯೋ ನಾನು ಇನ್ನೂ ನೆನ್ನೆ ಕೇಳಿದ್ದೆ ಆಲ್ರೆಡಿ ನನಗೆ ತಪೋವನಕ್ಕೆ ಹೋಗುವಂಥ ಅನುಕೂಲ ಬಂದೇ ಬಿಡ್ತಲ್ಲ ಅಂತ ಅವಳಿಗೆ ಏನೋ ಒಂದು ರಾಮನೇ ಜೊತೆಗೆ ಬಂದಿರೋ ಚೆನ್ನಾಗಿರೋದು ಎಷ್ಟು ಬ್ಯುಸಿನೋ ಏನೋ ಅದಕ್ಕೋಸ್ಕರ ಹಿಂಗೆ ಮಾಡಿದಾನೆಂಥ ಕಾಣುತ್ತೆ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಏನು ಕ್ವಶನ್ ಮಾಡಿದಿನಿ ಅವಳು ಹೋಗ್ತಾಯಿದ್ದಾಳೆ ಆದರೆ ಹೋಗ್ತಾ ಇರಬೇಕಾದ್ರೆ ಸಾಮಾನ ರುಚಿನಾನ್ ಪ್ರದೇಶಾನ್ ತುಂಬ ಸುಂದರವಾದ ಸೀನರಿ ಇರುವಂತಹ ಜಾಗಗಳು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಲಕ್ಷ್ಮಣ ಪ್ರಿಯಂಕರೋ ಮೇ ನನ್ನ ನನ್ನ ಪ್ರಿಯ ಎಷ್ಟು ಪ್ರಿಯಂಕರ ನನಗೆ ಪ್ರಿಯವಾದ್ದನ್ನೇ ಮಾಡ್ತಾನೆ ಅಂತಂದ್ಬಿಟ್ಟು ಸಂತೋಷ ಪಟ್ಕೊಂಡ್ಲಂತೆ ಆದರೆ ಇದು ಐರನಿ ಈಸ್ ನ ಅಬುದ್ಧ ಅವಳು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಯಾವುದು ಅಂತಂದರೆ ತಾನು ರಾಮ ಹಿಂದೆ ಒಂದು ಕಲ್ಪ ವೃಕ್ಷದ ಹಾಗಿದ್ದ ಆದರೆ ಈಗ ಈಗಲೂ ಇನ್ನೊಂದು ವೃಕ್ಷವೇನೆ ಆದರೆ ಈ ವೃಕ್ಷ ಯಾವುದು ಅಂತಂದರೆ ಹಸಿಪತ್ರ ವೃಕ್ಷ ಅಂತಂದ್ಬಿಟ್ಟು ಅಂತ ಅಂದರೆ ಯಾವುದರ ಯಾವ ಮರದಲ್ಲಿ ಎಲೆಗಳಾಗಿ ಕತ್ತಿಗಳೇ ಬೆಳೆಯತ್ವೋ ಅಂತಹದ್ದು ಅಂತಹ ಮರವಾಗ್ಬಿಟ್ಟಿದ್ದಾನೆ ರಾಮ ನರಕದಲ್ಲಿ ಈ ವನ ಇದೆ ಅಂತಂದ್ಬಿಟ್ಟು ಕಾಡಿನಲ್ಲಿ ಪೂರ್ತಿ ಅಂತಹದೇ ಮರಗಳಿರುವಂತಹದ್ದು ಅಂತಂದ್ಬಿಟ್ಟು ಅಂತ ಕಲ್ಪದ್ರುಮತಾಂ ವಿಹಾಯ ಜಾತಂಥ ಮಾತ್ಮನ್ಯಸಿ ಪತ್ರವೃಕ್ಷ ಹಾಗೆ ಹೋಗ್ತೀವಿ ಇಂದರುಚಿರಾ ಪ್ರದೇಶನ್ ಪ್ರಿಯ ಮೇ ಪ್ರಿಯತ್ ನು್ಧಕಲ್ಪದ್ರಮ ವಿಯ ಕಲ್ಪದ್ರಮ ವಿ ತತ್ಮನಿ ಅಸಿ ಪತ್ರವೃಕ್ಷ ಬುದ್ಧ ಸಾತ್ಮನಿ ಹಸಿಪತ್ರ ವೃಕ್ಷ ಜಾತಂ ನು ಆದರೆ ಹಂಗ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಯಾವುದನ್ನ ಲಕ್ಷ್ಮಣ ಹೇಳ್ದೇನೇ ಇಟ್ಟಿದ್ದನೋ ತುಂಬ ಹೊತ್ತವಳು ಏನು ಹೇಳೇ ಇಲ್ಲ ಸಮಾಚಾರವನ್ನು ರಾಮಾಯಣ್ಣ ಪರಿತ್ಯಾಗ ಮಾಡುವಂಥ ಕೆಲಸ ನಾನು ಕೊಟ್ಟಿದಾನೆ ಅನ್ನೋ ಅಂಥದ್ದನ್ನು ಜುಗೂಹತಸ್ಯ ಪತಿ ಲಕ್ಷ್ಮಣಯತ್ ಯಾವುದನ್ನು ನಾನು ಗುಪ್ ಗೋಪ್ಯವಾಗಿಯೇ ಇನ್ನೂ ಅದು ಗೊತ್ತಾಗೋಯ್ತಂತೆ ಅವಳಿಗೆ ಸೀತೆಗೆ ಹೇಗೆ ಅಂತ ಹೇಳಿದರೆ ಸವ್ಯೇತರೇಣ ಸ್ಫುರತ ಅಂತ ಅವಳ ಬಲಗಣ್ಣು ಅದರಕ್ಕೆ ಶುರುವಾಯ್ತಂತೆ ಸಾಮುದ್ರಿಕದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪುಂಸಾಂ ಸದಾ ದಕ್ಷಿಣ ದೇಹಭಾಗೇ ಸ್ತ್ರೀಣಾಂತ ವಾಯ್ ವಾಮಾವಯವೇ ಪ್ರಜಾತಃ ಸ್ಪಂದಫಲಾಪ್ತಿ ಪ್ರತಿಶತ್ಯವಶ್ಯಂ ಅಂತಂದ್ಬಿಟ್ಟು ಆಮೇಲೆ ನಿಹಂತ್ಯನುಕ್ತಾಂಗ ವಿಪರ್ಯಯೇ ಅಂತಂದ್ಬಿಟ್ಟು ಪುರುಷರಿಗೆ ದಕ್ಷಿಣ ಭಾಗದಲ್ಲಿ ಬಲಭಾಗದಲ್ಲಿ ಆಗುವಂತಹ ಸ್ಫುರಣ ಅದು ಯಾವುದೋ ಒಳ್ಳೆಯದಾಗೋದನ್ನು ಸೂಚಿಸುತ್ತೆ ಸರಿ ಹಾಗೆ ಸ್ತ್ರೀಯರಿಗೆ ಎಡಭಾಗದಲ್ಲಿ ಆಗುವಂಥದ್ದು ಯಾವುದೋ ಒಳ್ಳೆಯದಾಗೋದನ್ನು ಸೂಚಿಸುತ್ತೆ ಆದರೆ ಸ್ತ್ರೀಯರಿಗೆ ಬಲಭಾಗದಲ್ಲಿ ಪುರುಷರಿಗೆ ಎಡಭಾಗದಲ್ಲಿ ಆಗುವಂಥದ್ದು ಇನ್ನೇನೋ ಅನಿಷ್ಟ ಕಾದಿದೆ ಅನ್ನೋದನ್ನು ಸೂಚಿಸುತ್ತೆ ಅನ್ನುವಂಥದ್ದು ಹಾಗೇ ಸೀತೆಗೆ ಬಲಗಣ್ಣು ಎದುರ್ತಾಯಿದೆ ಅಷ್ಟರಲ್ಲಿ ಯಾಕೋ ಏನೋ ಹಿಂಗಾಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಆಖ್ಯಾತ ಮಸ್ಯೈ ಗುರು ಭಾವಿ ದುಃಖಂ ಅತ್ಯಂತ ಲುಪ್ತಪ್ರಿಯ ದರ್ಶನೇನ ಮುಂದೆ ಉಂಟಾಗುವಂತಹ ದೊಡ್ಡ ದುಃಖ ಭಾವಿ ದುಃಖಂ ಗುರು ದುಃಖಂ ಅದು ಅತ್ಯಂತ ಲುಪ್ತಪ್ರಿಯ ದರ್ಶನೇನ ಆಖ್ಯಾತಂ ತನಗೆ ಅತ್ಯಂತ ಪ್ರಿಯನಾಗಿರುವಂತಹ ರಾಮ ಅವನೇ ಜೊತೆಗಿಲ್ಲ ಇಲ್ಲಿ ಏನೋ ಸಮಥಿಂಗ್ ಇಸ್ ಮಿಸ್ ಅನ್ನುವಂಥದ್ದು ಅವಳಿಗೆ ಸೂಚನೆ ಸಿಗ್ತಾ ಇದೆ ಅದೇನು ಅಂತ ನಥಿಂಗ್ ಇಸ್ ಆರ್ಟಿಕ್ಯುಲೇಟ್ ಅವಳ ಮನಸ್ಸಿನ ಒಳಗಡೆ ಇದು ಗೊತ್ತಾಗ್ತಾ ಇದೆ ಅದು ಅವಳು ಹಂಗೆ ಆತ್ ಆಗ್ತಾ ಇದ್ದಂಗೆ ಅವಳು ಫಸ್ಟ್ ಅಂದ್ಕೊಂಡಿದ್ದೇನೆ ವಾಟ್ ಇಸ್ ದ ರಿಯಾಕ್ಷನ್ ಸಾ ದುರ್ನಿಮಿತ್ತೋಪಗತಾದ್ವಿಷಾದ ಸದ್ಯ ಪರಿಮ್ಲಾನ ಮುಖಾರವಿಂದ ಅವಳು ಮುಖವೆಲ್ಲ ಬಾಡಿತು ತಕ್ಷಣ ಅವಳ ಮನಸ್ಸಲ್ಲಿ ಅಂದ್ಕೊಂಡಿದ್ದು ರಾಮನಿಗೆ ಒಳ್ಳೆಯದಾಗಲಿ ರಜ್ಞ ಅವನ ತಮ್ಮಂದಿರಿಗೆ ಒಳ್ಳೆಯದಾಗಲಿ ಸಾವರಜಸ್ಯ ಭೂಯಾತ್ ಇತ್ಯಾಶಂಸೆ ಕರಣೈರ ಬಾಹ್ಯೈ ತನ್ನ ಅಂತಃಕರಣಗಳಿಂದ ಅದನ್ನು ಪ್ರಾರ್ಥನೆ ಮಾಡಿಕೊಂಡಂತೆ ಸಾಮಾನ್ಯವಾಗಿ ನಮಗೇನಾದರೂ ಆತ ಶಕನ ಉಂಟಾದರೆ ದೇವ್ರೆ ನನಗೇನು ಕೆಟ್ಟದಾಗದೀಪಾ ಅಂತ ನಾವು ಅನ್ಕೊಳ್ಳೋದಾಗಿರುತ್ತೆ ಆದರೆ ಸಿತಿ ವಿಷಯದಲ್ಲಿ ಅವಳ ಭಾವನೆ ಹೇಗಿತ್ತು ಅಂದರೆ ಎಷ್ಟು ದಟ್ ಐಡೆಂಟಿಫಿಕೇಶನ್ ವಿತ್ ಹರ್ ಹಸ್ಬೆಂಡ್ ಆ್ಯಂಡ್ ಆ್ಯಂಡ್ ಈಸ್ ಫ್ಯಾಮಿಲಿ ಬಗ್ಗೆ ಅಂತ ಹೇಳಿದ್ರೆ ನನ್ನ ರಾಮನಿಗೇನು ಕೆಡಕಾಗುದಿರಲಿ ಅವನ ತಮ್ಮಂದಿಗೇನು ಕೆಡಕಾಗುದಿರಲಿ ಅವರು ಕೇಳ್ಕೊಂಡಂತೆ ಆಮೇಲೆ ರಾಮನ ಅಪ್ಪಣೆಯಂತೆ ಸೀತೆಯನ್ನು ಕಾಡಿನಲ್ಲಿ ಕಾಡಿನ ಅಂಚಿನಲ್ಲಿ ಬಿಟ್ಟು ಬರಬೇಕು ಆಗ ಬಿಟ್ಟು ಬರ್ತಿರಬೇಕಾದ್ರೆ ಇದರಡೆ ಗಂಗಾ ನದಿ ಅದನ್ನು ದಾಟಿ ಸೀತೆಯನ್ನು ಆ ಕಡೆಗೆ ಬಿಟ್ಟು ಬರಬೇಕು ಆ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿದ್ದಂತಹ ಆ ಅಲೆಗಳೇನೆ ಆ ಗಂಗಾ ನದಿಯ ಕೈಗಳಂತೆ ಲಕ್ಷ್ಮಣ ಬೇಡ ಬೇಡ ಅಂತ ಹೇಳೋ ಹಂಗೆ ಅವನಿಗೆ ಖಂಡಿತಂತೆ ಆವರ್ಯತೆಯುವ ಉತ್ಥಿತ ವೀಚಿ ಹಸ್ತೈ ಜನ್ಮವರು ದಹಿತ ಅಸ್ಥಿತೆಯ ಪುರಸ್ತ ಅದು ಗಂಗಾ ನದಿಯೇ ಲಕ್ಷ್ಮಣ ಇದು ಇದಾಗ ಆಗಬಾರದಂತಹ ಕೆಲಸ ಇದು ಬೇಡ ಅಂತ ಹೇಳೋ ರೀತಿಯಲ್ಲಿ ಅವನಿಗೆ ಕಾಣ್ತಂತೆ ಆರ ಲಕ್ಷ್ಮಣ ಏನು ಮಾಡ್ತಾನೆ ಅವನು ಗಂಗಾ ನದಿಯನ್ನು ದಾಟದ ದಾಟ್ಬಿಟ್ಟು ಆಮೇಲೆ ಆ ಕಡೆ ದಡಕ್ಕೆ ಹೋದ ಮೇಲೆ ಸೀತೆಗೆ ಅವನು ಈಗ ಅದನ್ನು ಎಷ್ಟು ರಿವೀಲ್ ದಿ ಡೆಸಿಷನ್ ರಾಮ ತೊಗೊಂಡಿರುವಂಥ ನಿರ್ಧಾರವೇನು ಅನ್ನೋದನ್ನು ತಿಳಿಸ್ಬೇಕು ಅವನಿಗೆ ಮಾತೆ ಹೊರಡದು ಅಥವಾ ವ್ಯವಸ್ಥಾಪಿತವಾಗ ಕಥಂಚಿತ್ ಸೌಮಿತ್ರ್ಯರ ಅಂತರ್ಗತ ಬಾಷ್ಪಕಂಠ ಔತ್ಪಾತಿಕವೋ ಮೇಘಯೋ ಬಾಷ್ಪವರ್ಷ ಮಹಿಪತೆ ಶಾಸನ ವಜ್ಜಗಾರ ಆಮೇಲೆ ಯಾವಿಂದ ಹೇಳ್ತಾನೆ ಲಕ್ಷ್ಮಣ ಸೀತೆಯ ಚಾರಿತ್ರವನ್ನು ಅವನು ಆಲ್ ಥ್ರೂ ಫೋರ್ಟೀನ್ ಇಯರ್ಸ್ ವನವಾಸದಲ್ಲಿದ್ದಾಗ ಪೂರ್ತಿ ಅವನು ಅದನ್ನು ಕಂಡಿದ್ದಂಥವನು ಇಂತಹ ಉದಾತ್ತವಾದ ಚಾರಿತ್ರ ಅವಳದು ಅನ್ನುವಂಥದ್ದು ಅವನು ಇವಾಗ ಇಂತಹ ಒಂದು ರಾಜನ ಶಾಸನವನ್ನು ಹೇಳಬೇಕು ಅನ್ನುವಂತಹ ಪ್ರಸಂಗ ಬಂದಿದೆ ಅವನಿಗೆ ಅಂತರ್ಗತ ಬಾಷ್ಪಗಂಟಹ ತನ್ನ ಕಣ್ಣೀರೆಲ್ಲ ಕೂಡ ಅವನ ಕಂಠದಲ್ಲಿ ಅದನ್ನು ಹೇಳ್ತಾ ಇದ್ದಾನೆ ಅವನ ಮಾತು ರಾಜನ ಶಾಸನವನ್ನು ಹೇಳಿದ ಮಹಿಪತೆ ಶಾಸನ ಮುಜ್ಜಗಾರ ಅದು ಹೇಗಿತ್ತು ಅಂತ ಹೇಳಿದ್ರೆ ಔತ್ಪಾತಿಕ ಮೇಘಯ್ಯುವ ಅಶ್ವ ವರ್ಷ ಉತ್ಪಾತ ಕಾಲದಲ್ಲಿ ಪ್ರಪಂಚಕ್ಕೆ ಪ್ರಳಯ ಈ ಥರದ್ದು ಎಲ್ಲನೂ ಸಂದರ್ಭದಲ್ಲಿ ಔತ್ಪಾತಿಕ ಮೇಘ ಅಂತ ಬರುತ್ತಂತೆ ಅದು ಬಂದಾಗ ಅದು ಕಲ್ಲಿನ ಮಳೆಯನ್ನು ಸೊಯ್ಯ ಸೋಸುತ್ತಂತೆ ಅದು ನಾವು ಮೋಡ ಹಬ್ಬ ಬಂತು ಅಂತ ನಮ್ಮ ದೇಶದಲ್ಲೆಲ್ಲ ಭಾರತದಲ್ಲಿ ನಾವು ಎಷ್ಟು ವರ್ಷ ಅಂತೆಲ್ಲ ಹೇಳ್ತೀವಲ್ಲ ನಮ್ಮ ಯೂನಿಟ್ ಆಫ್ ಮೆಜರ್ಮೆಂಟೇನು ಇಷ್ಟು ವರ್ಷಗಳಾಯಿತು ಅಂತಂದರೆ ಅದು ವರ್ಷಾ ಕಾಲಕ್ಕೆ ಸಂಬಂಧಪಟ್ಟಂಥದ್ದು ನಾವು ಹುಯ್ಯೋ ಹುಯ್ಯೋ ಮಳೆ ರಾಯ ಅಂತ ಅದನ್ನು ಆಸೆ ಪಡುವಂಥವ್ರು ಓ ಸೇಫ್ ಏರೆ ರೇನಿ ಡೇ ಅಂತಂದ್ಬಿಟ್ಟು ರೇನಿ ಡೇ ಅಂದರೆ ಅದೇನೋ ಕಷ್ಟ ಅಂತ ಭಾವಿಸ್ಕೊಳ್ಳೋವಂಥವ್ರು ನಾವು ನಮಗೆ ಮಳೆಗಾಲ ಅಂತಂದ್ರೆ ಅದು ಹರ್ಷವನ್ನು ಕೊಡುವಂಥದ್ದು ತುಂಬ ಸಂತೋಷದ ಕಾಲ ಆದರೆ ಅದೇ ಮೋಡವೆ ಮಳೆಯನ್ನು ಸುರಿಸುವ ಕಲ್ಲಿನ ಮಳೆಯನ್ನೇ ಸುರಿಸ್ಬಿಟ್ರೆ ಏನಾಗ್ಬೋದು ಅಂತಹ ರಾಜಶಾಸನ ಅದನ್ನು ಹೇಳ್ತಾ ಇದ್ದಾನೆ ಕಥವ್ಯವಸ್ಥವಾ ಕಥಂಚಿತ್ ಸೌಮಾಷ ರಾಜಶಾಸನವಾಗಿ ಅದನ್ನು ಹೇಳಬೇಕಾಗಿದೆಯವನು ರಾಮನ ಆಗಿ ಅಲ್ಲ ರಾಮ ಒಂದು ಡಬಲ್ ರೋಲ್ ಈ ಕಡೆ ರಾಮನಾಗಿ ಕೆಲಸ ಮಾಡಬೇಕು ಅಂದರೆ ಸೀತೆಗೆ ಪ್ರಿಯ ಪತಿಯಾಗಿ ಮಾಡೋವಂಥದ್ದು ಮತ್ತು ಒಬ್ಬ ರಾಜನಾಗಿ ಮಾಡೋವಂಥದ್ದು ಇವೆರಡಕ್ಕೆ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಬಂದಾಗ ಯಾವ ಮಾರ್ಗ ಸರಿ ಯಾವ ರೀತಿಯಾಗಿ ತಾನು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಕಾನ್ಫ್ಲಿಕ್ಟ್ ಬಿಟ್ವೀನ್ ಲವ್ ಆ್ಯಂಡ್ ಡ್ಯೂಟಿ ಹೇಗೆ ಬಂದಿರುವಂಥದ್ದು ಅಂತಹ ಒಂದು ಕಷ್ಟದ ಒಂದು ಸನ್ನಿವೇಶ ರಾಜಶಾಸನವನ್ನು ರಾಮ ಹೀಗೆ ತೀರ್ಮಾನ ಮಾಡಿದಾನೆ ಎನ್ನುವುದನ್ನು ಹೇಳಿದ ಅವನು ಅವನ ಮಾತನ್ನು ಕೇಳಿ ಸೀತೆ ನಲಗಿ ಹೋದಲು ಇದು ನಿರೀಕ್ಷೆ ಮಾಡಿರಲಿಲ್ಲ ತಥೋಭು ಶಂಗಾರಳ ವಿಪ್ರವಿದ್ದ ಪ್ರಭ್ರಶ್ಯಮಾನ ಭರ್ಣ ಪ್ರಸೋನ ಸುಮೂರ್ತಿ ಅಭಪ್ರಕೃತಿಂ ಧರಿತ್ರಿಂ ಲತೆಯವ ಸೀತಾ ಸಹಸಾ ಜಗಾಮ ಸೀತೆ ಅಲ್ಲಿಯೇ ಉರುಳಿ ಬಿದ್ದಳು ನೆಲಕ್ಕೆ ಆವಾಗ ಭೂಮಿ ಕುಡಾ ಸೀತೆ ಬಗ್ಗೆ ಸಿಂಪತಿ ತೋರಿಸಲಿಗತ್ತೆ ಕಾಳಿದಾಸ ಹೇಳ್ತಾರೆ ಇಕ್ಷಕುವಂಶ ಪ್ರಭವ ಕಥಂ ತ್ವಾಂತ್ಯ ಅಕಸ್ಮತ್ ಪತಿರಾರ್ಯವೃತ್ತಿ ಕ್ಷಿತೆ ಸಂಶಯಿತ ತದೌ ಪ್ರವೇಶ ಜನನ ತಾವತ್ ಇಕ್ಷಕು ವಂಶಂತಹ ಶ್ರೇಷ್ಠವಾದ ವಂಶದಲ್ಲಿಂತಹ ರಾಮ ಆರ್ಯವರ್ತನ ಅಂತ ಅವನು ಎಂದೂ ಉದಾತ್ತವಾದ ನಡತೆಯನ್ನು ಬಿಟ್ಟವನಲ್ಲ ಅವನು ಏನೂ ಕಾರಣವಿಲ್ಲದೆ ನಿನ್ನನ್ನು ಪರಿತ್ಯಾಗ ಮಾಡಿಬಿಡ್ತಾನಾ ಅಂತ ಭೂಮಿಗೆ ಸೀತೆಯ ತಾಯಿಗೆ ಒಂದು ಡೌಟ್ ಬಂದುಬಿಡ್ತೋ ಏನೋ ಅನ್ನೋ ಭೂಮಿ ತೆರೆದುಕೊಳ್ಳಲಿಲ್ಲಂತೆ ಹಾಗೆ ನೆಲದ ಮೇಲೆ ಮುಚ್ಚಿತಲಾಗಿ ಬಿದ್ದಿದ್ದಾಳೆ ಸಂಜ್ಞಾನ ವಿಭೇದ ದುಃಖ ಜ್ಞಾನ ಹೋಗಿ ಬಿದ್ದಿರುವಂಥ ಸೀತೆಗೆ ಒಂದು ದುಖವೇ ದುಃಖವೇ ಗೊತ್ತಾಗಲಿಲ್ವಂತೆ ಪ್ರತ್ಯಾಗತಾಸುಹು ಮತ್ತೆ ಜ್ಞಾನ ಬಂದ ಮೇಲೆ ಸಮತಪಿತ ಅಂತಹ ಒಳಗಡೆ ಕುದಿದು ಹೋಗ್ತಾ ಇದ್ದ ಅವಳು ತಸ್ ತಸೆಯ ಸುಮಿತ್ರಾತ್ಮಜ ಯತ್ನ ಲಬ್ಧ ಕಷ್ಟತರ ಪ್ರಬೋಧ ಲಕ್ಷ್ಮಣ ಅವಳನ್ನು ಕಷ್ಟಪಟ್ಟು ಎಬ್ಬಿಸಬೇಕಾಯ್ತು ಅವಳ ಮೂರ್ಛಾವಸ್ಥೆಯಿಂದ ಅವಳಿಗೆ ಯಾಕಾದರೂ ಎಚ್ಚರವಾಯಿತೋ ಅನ್ನುವಂತಹ ರೀತಿಯಲ್ಲಿ ಅವಳ ಸಂದರ್ಭ ಅಂತಹ ಸಂದರ್ಭದಲ್ಲೂ ಕೂಡ ವಾಟ್ ವಾಸ್ ಅ ರಿಯಾಕ್ಷನ್ ನಚಾವದ್ ಭರ್ತರು ಅವರ್ಣ ಮಾರಿಯಾ ತನ್ನ ಪತಿಯನ್ನು ಕು ಕುರಿತಾಗಿ ಒಂದೇ ಕೆಟ್ಟ ಮಾತನ್ನು ಅವಳು ಆಡಲಿಲ್ಲಂತೆ ನಚಾವದ್ ಭರ್ತರು ಅವರ್ಣ ಮಾರ್ಯ ನಿರಾಕರಿಷ್ಣೋರು ವೃಜನಾ ದೃತೇಪಿ ತಾನು ಯಾವ ತಪ್ಪನ್ನು ಯಾವ ಪಾಪವನ್ನು ಮಾಡಿಲ್ದೇ ಹೋದ್ರೂ ತನ್ನನ್ನು ಪರಿತ್ಯಾಗ ಮಾಡಿರುವಂತಹ ಪತಿ ವಿಷಯದಲ್ಲಿ ಅವಳು ಒಂದು ಮಾತು ಆಡಲಿ ಕೆಟ್ಟ ಮಾತನ್ನು ಆತ್ಮಾನಮೇವ ಸ್ಥಿರ ದುಃಖ ಭಾಜಂ ಪುನಃ ಪುನರ್ ದುಷ್ಕೃತಿ ನಮ್ಮಿಂದ ಎಂದು ಸಫರ್ ಮಾಡೋಕ್ಕೋಸ್ಕರೇ ತಾನು ಹುಟ್ಟಿರೋದು ಅಂತ ತನ್ನಂತಾನ ನಿಂದಿಸ್ಕೊಂಡ್ಲೇ ವಿನಃ ರಾಮನ ಬಗ್ಗೆ ಒಂದು ಮಾತು ಆಡಲಿಲ್ಲ ಅಂತೆ ರಾಮನ ಯೋಗ್ಯತೆ ಏನು ಅನ್ನೋದನ್ನು ಸೀತೆ ಬಲ್ಲಳು ಇಷ್ಟು ದೀರ್ಘಕಾಲ ಅವನ ಜೊತೆ ಇಲ್ಲದಂತಹ ಅವಳಿಗೆ ರಾಮನಿಗೆ ಎಷ್ಟು ನಿರ್ವಾಜಾಜವಾದಂತಹ ಒಂದು ಪ್ರೀತಿ ಅಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ಲರೂ ಕೂಡ ಒಬ್ಬರಿನ್ನೊಬ್ಬರನ್ನು ಪ್ರೀತಿಸೋದಕ್ಕೆ ಅಲ್ಲಿ ಏನೋ ಕಾರಣಗಳು ಅಂತ ಹುಡುಕಬಹುದು ಆದರೆ ರಾಮನ ರಾಮನಿಗೆ ಸೀತೆ ವಿಷಯದಲ್ಲಿ ಅಕಾರಣವಾದಂತಹ ಪ್ರೀತಿ ಅಷ್ಟು ಆಳವಾದ ಗಾಢವಾದ ಪ್ರೀತಿ ಅದು ಆದ್ದರಿಂದ ರಾಮನ ವಿಷಯದಲ್ಲಿ ಅವಳಿಗೆ ಪ್ರೀತಿ ವಿಷಯದಲ್ಲಿ ಅವನಿಗೆ ಸಂಶಯ ಬರಲಿಲ್ಲ ಅವಳಿಗೆ ಆಮೇಲೆ ಲಕ್ಷ್ಮಣ ಅವಳನ್ನು ಸಮಾಧಾನಗೊಳಿಸಿದ ಆಮೇಲೆ ನೋಡು ಇದು ವಾಲ್ಮೀಕಿ ವೇಳೆ ಆಶ್ರಮ ಅಲ್ಲಿದೆ ನೋಡು ಕಾಣಿಸ್ತಾ ಇದೆ ಆಖ್ಯಾತ ವಾಲ್ಮೀಕಿ ನಿಖೇತ ಮಾರ್ಗ ನಿಘ್ನಸ್ಯಮೇ ಭರ್ತೃನಿದೇಶರು ಕ್ಷಮ್ ದೇವಿ ಕ್ಷಮಸ್ವ ಇದು ಬಹು ನಮ್ರಹ ಇದು ನನ್ನ ಒಡೆಯ ನನಗೆ ಕೊಟ್ಟಿರುವಂತಹ ಆಜ್ಞೆಯಿಂದಾಗಿ ನಾನು ನಿನ್ನಲ್ಲಿ ವೃಕ್ಷವಾಗಿ ಹಾರ್ಷಾಗಿ ವರ್ತನೆ ಮಾಡ್ತಾಯಿದ್ದೀನಿ ಆದರೆ ನೀನು ಕ್ಷಮಿಸಬೇಕು ಅಂತ ಅವಳನ್ನು ಬೇಡ್ಕೊಂಡ ಸೀತಾ ಜಗಾದ ವಾಕ್ಯಂ ಸೀತೆಯೇ ಅವನನ್ನು ಎಬ್ಸಿ ಅವಳ ಕಾಲಿಗೆ ಬಿದ್ದಂತಹ ಲಕ್ಷ್ಮಣನನ್ನು ಎಬ್ಸಿ ಪ್ರೀತ ಅಸ್ಮಿತೆ ಸೌಮ್ಯ ಚಿರಾಯಜೀವ ನಿನ್ವಿಷ್ಲಿ ನಾನು ಸಂತೋಷವಾಗಿ ಇದ್ದೀನಪ್ಪ ಸಾಮಾನ್ಯವಾಗಿ ಹೆಂಗಾಗ್ಬಿಡತ್ತೆ ಅಂದರೆ ಯಾರಾದರೂ ಕೆಟ್ಟ ನ್ಯೂಸ್ ತಂದರೆ ತಂದವರ ಮೇಲೆ ಕೋಪ ಬಂದ್ಬಿಡೋ ಅಂಥದು ಕೂಡ ಉಂಟು ಆದರೆ ಸೀತೆಗೆ ಶೀಸ್ ಕ್ವೈಟ್ ಬ್ಯಾಲೆನ್ಸ್ಡ್ ನೀನು ಇಷ್ಟಿದಿರ ಕೋಪ ಇಲ್ಲಪ್ಪ ಚಿರ ಯಜೀವ ನೀನು ಬಿಡವು ಜಸ ವಿಷ್ಣು ರಿವಾಗ್ರ ಜೇನ ಭ್ರಾತ್ರ ಇದಿತ್ತಂ ಪರವಾನ ಸಿತ್ವ ಹಿಂದೆ ಒಂದು ಸಲ ವಿಷ್ಣುವು ಕೂಡ ಇಂದ್ರನಿಗೆ ತಮ್ಮನಾಗಿ ಹುಟ್ಟದ ಅಂತ ಹೇಳ್ತಾರೆ ಉಪೇಂದ್ರ ಇಂದ್ರಾವರ ಜಹ ಅಂತಂದ್ಬಿಟ್ಟು ಅಮರಕೋಶದಲ್ಲಿ ಹೇಳೋವಂಥದ್ದು ಸೊ ಇಂದ್ರನಿಗೆ ತಮ್ಮನಾಗಿ ಒಂದ್ಸಲ ವಿಷ್ಣು ಹುಟ್ಟಿದ indra ಇಂದ್ರ ಹೇಳ್ದಂಗೆ ಕೇಳ್ಕೊಂಡಿದ್ದ ಅಂತಂದ್ಬಿಟ್ಟು ಕೂಡ ಬರುತ್ತೆ ಅದರಲ್ಲಿ ಹಾಗೆ ನೀನು ನಿನ್ನ ಅಣ್ಣನ ಮಾತಿಗೆ ನೀನು ಅದಕ್ಕೆ ಅನುಗುಣವಾಗಿ ಮಾಡಿರುವಂಥದ್ದು ಆಯ್ತಪ್ಪ ಐ ನೋ ಈ ವಿಷಯದಲ್ಲಿ ನೀನು ಸ್ವತಂತ್ರನಲ್ಲ ನೀನು ಸ್ವತಂತ್ರನ ಹೀಗೆ ಮಾಡಿದ್ಯಾ ಅಂತ ನಾನು ಭಾವಿಸ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ತನ್ನ ಕೆಲವು ಮಾತುಗಳನ್ನು ಹೇಳ್ತಾಳೆ ವಾಟ್ ಲಕ್ಷ್ಮಣ ಶುಡ್ ಡೂ ವೆನ್ ಇ ರಿಟರ್ನ್ಸ್ ಶುಶ್ರೂಜನಂ ಸರ್ವ ಅನುಕ್ರಮೇಣ ವಿಜ್ಞಾಪಯ ನನ್ನ ಅತ್ ಅತ್ತೆಯಿಂದಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ಹೀಗಂತ ವಿಜ್ಞಾಪನೆ ಮಾಡ್ಕೋ ಏನಂತ ಹೇಳಿದ್ರೆ ಪ್ರಜಾಭಿಷೇಕಂ ಮೈ ವರ್ತು ವರ್ತು ಮಯಿ ವರ್ತಮಾನ ಸೂನೋರಣೋಧ್ಯಾ ಚೇತಸೇತಿ ಏನಂತ ಹೇಳಿದರೆ ನನ್ನ ಗರ್ಭದಲ್ಲಿರುವಂತಹ ಶಿಶು ಏನಿದೆಯೋ ಅದರ ಬಗ್ಗೆ ಚಿಂತೆ ಮಾಡಿರಿ ಅಂದರೆ ಅದಕ್ಕೆ ತಮ್ಮ ಆಶೀರ್ವಾದವಿರಲಿ ಇನ್ನ ರಾಮನ ಕುರಿತೇನು ಹೇಳಬೇಕು ವಾಚ್ಯಸ್ತಯ ಮದ್ವಚನಾತ್ ಸ ರಾಜ ವನ್ಹ ವಿಶು ಅತ್ ಸಮಕ್ಷ ಮಾಂ ಲೋಕವಾದಶ್ರವಣಾಹಾಸೀ ಶ್ರುತಸದೃಶುಲ ಆ ರಾಜನಿಗೆ ಹೇಳು ನನ್ನ ಪತಿ ರಾಮನಿಗೆ ಹೇಳು ಅಲ್ಲ ಆ್ಯಸ್ ಎ ಕಿಂಗ್ ಹಿ ಹಸ್ ಟೇಕನ್ ದಿಸ್ ಡಿಸಿಷನ್ ಅಲ್ವಾ ಆ್ಯಸ್ ಎ ಕಿಂಗ್ ವಾಟ್ ಯು ಡನ್ ಈಸ್ ಇಟ್ ರೈಟ್ ಅಂತ ಕೇಳ್ತಾಯಿಷ್ ಚಾಲೆಂಜಿಂಗ್ ರಾಮ ವಾಚ್ಯಸ್ತಯ ಮಧ್ವಚನಾತ್ ಸ ರಾಜ ಆ ರಾಜನಿಗೆ ನೀನು ಹೋಗಿ ಹೇಳು ಇದನ್ನು ನೀನಾಗಿ ಹೇಳೋಕ್ಕಾಗೋದಿಲ್ಲ ನಾ ಹೇಳಿದೆ ಅಂತ ಹೇಳು ಅಂಡರ್ ಕೊಟೇಶನ್ ಮಾರ್ಕ್ಸ್ ಹೇಳು ಸೀತೆ ಹಿಂಗೆ ಹೇಳಿದ್ರು ಅಂತ ಹೇಳು ನಿನಗೂ ನನ್ನ ಮನಸ್ಸಿಗೆ ಬಂದಿರುವಂಥ ಥಾಟ್ ನಿನಗೆ ಬಂದಿದ್ರು ಯು ಕೆನಾಟ್ ಆರ್ಟಿಕ್ಯುಲೇಟ್ ದಟ್ ದೇರ್ ನನ್ನ ಮಾತಾಗಿ ಹೇಳು ವಾಚ್ಯಸ್ತಯ ಮದ್ವಚನಾತ್ಸರಾಜ ರಾಜ ಒನ್ ಹೌ ವಿಶುದ್ಧಾಮಪಿ ಯತ್ ಸಮಕ್ಷಂ ನಿನ್ನ ಕಣ್ಣಿದಿರುಗಡೆನೆ ಸಮಕ್ಷ್ ಒನ್ ಹೌ ವಿಶುದ್ಧಾಮಪಿ ಅಗ್ನಿಯಲ್ಲಿ ಶುದ್ಧಗಳಾಗಿರುವಂತಹ ನನ್ನನ್ನು ಮಾಂ ಲೋಕವಾದ ಶ್ರವಣಾದಹಾಸಿ ಲೋಕವಾದವನ್ನು ಕೇಳಿಕೊಂಡು ನೀನು ಪರಿತ್ಯಾಗ ಮಾಡಿದಿಲ್ಲ ಶುತಸ್ಯ ಕೆಂ ತತ್ ಸದೃಶಂ ಕುಲಸ್ಯ ಅದು ನಿನ್ನ ಶ್ರುತಕ್ಕೆ ಸದೃಶವೋ ಯೋಗ್ಯವೋ ನಿನ್ನ ಕುಲಕ್ಕೆ ಸದೃಶವೋ ನಮ್ಮ ದೇಶದಲ್ಲಿ ವಂಶಕ್ಕೆ ಎಂದೂ ಕೂಡ ಪ್ರಾಧಾನ್ಯವನ್ನು ಕೊಟ್ಟಂತಹದ್ದು ಉಂಟು ಯಾಕೆಂದರೆ ವಂಶ ಸರಿಯಾಗಿದ್ದ ಪಕ್ಷದಲ್ಲಿ ಅದರಲ್ಲೇ ಕೆಲವು ಕ್ವಾಲಿಟೀಸ್ ಹರಿಯುತ್ತೆ ಏನೋ ಅಂಥದ್ದು ಹಾಗಿದ್ದುದರಿಂದ ವಂಶಪ್ರಜ್ಞೆ ಅನ್ನುವಂಥದ್ದು ತುಂಬ ಬಹಳ ಮು ಅನೇಕ ಸದ್ಗುಣಗಳು ವಂಶ ಪಾರಂಪರ್ಯವಾಗಿ ಬರೋದಕ್ಕೆ ಕೂಡ ತುಂಬ ಸ್ಕೋಪ್ ಇದೆ ಅನ್ನುವಂಥದ್ದನ್ನು ನಮ್ಮವರು ಕಂಡುಕೊಂಡಿದ್ರು ನಮ್ಮಲ್ಲಿ ವರ್ಣ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಆಯಾ ಜಾತಿಗಳಿಗೆ ಆಯಾ ಕಸಬುಗಳು ಅಂತೆಲ್ಲ ಮಾಡ್ಕೊಂಡು ಬಂದಂಥದ್ದು ಈಗ ಕೇವಲ ಒಂದು ಐವತ್ತು ನೂರು ವರ್ಷಗಳಿಂದ ನಮ್ಮ ದೇಶದಲ್ಲಿ ತುಂಬ ಟೆಕ್ನಾಲಜಿಯ ಪರಿಣಾಮಗಳಿಂದಾಗಿ ಹೊಸ ಹೊಸ ಜೀವನ ಕ್ರಮಗಳು ಹೊಸ ಹೊಸ ಆಕ್ಯುಪೇಷನ್ಸು ಹೀಗೆಲ್ಲ ಬಂದು ವ್ಯತ್ಯಾಸವಾಗಿರುವಂಥದ್ದು ಅದು ಬಿಟ್ಟರೆ ಫಾರ್ ಸಮಥಿಂಗ್ ಲೈಕ್ ಫೈವ್ ಇಯರ್ಸ್ ಎಲ್ಲ ಕಸಬುಗಳು ಎಲ್ಲ ಒಂಥರ ಸ್ಟೇಬಲ್ ಆಗಿರ್ತಾ ಇದ್ದಂಥದ್ದು ಸೊ ಬುಕುಂಬ ಅಂದರೆ ಅವನ ವಂಶದಲ್ಲಿ ಬಂದವರೆಲ್ಲರೂ ಕೂಡ ಅದೇನೇ ವೃತ್ತಿಯನ್ನೇ ಮಾಡ್ಕೊಂಡು ಬರುವಂಥದ್ದು ಅದಕ್ಕೆಲ್ಲ ಏನು ಅಂತಂದರೆ ಸ್ಪೆಷಲ್ ಟ್ರೈನಿಂಗ್ ಏನು ಕೊಡಬೇಕಾಗಿಲ್ಲ ಅಪ್ಪ ಮಾಡೋದನ್ನ ಮಕ್ಕಳು ಮಾಡ್ಕೊಂಡು ಹೋಗುವಂಥದ್ದು ಸುಲಭವಾಗಿ ತಾನಾಗೇ ಬಂದ್ಬಿಡೋವಂಥದ್ದು ಹೀಗಾಗಿ ವಂಶ ಪಾರಂಪರ್ಯವಾಗಿ ಎಲ್ಲವೂ ಬರ್ತಾಯಂಥದ್ದು ಕಾರಣಗಳಿಂದಲೂ ವಂಶಕ್ಕೆ ಒಂದು ಪ್ರಾಧಾನ್ಯವನ್ನು ಅವರು ಕೊಟ್ಟಿದ್ದರು ಆದ್ದರಿಂದ ಇದು ನೀನು ವಂಶಕ್ಕೆ ಸದಿಸುವ ಅಂದ್ರೇನು ಇಕ್ಷಾಕು ವಂಶದಲ್ಲಿ ಯಾರಾದರೂ ಇರತ್ತಾ ಈ ರೀತಿಯಾದ ಕೆಲಸ ಮಾಡುವಂಥದ್ದು ಉಂಟಾ ಅಥವಾ ಇಂತಹ ಕೆಲಸ ಮಾಡುವಂಥದ್ದು ಉಂಟಾ ಅದಕ್ಕೆ ಸರಿಯಾ ಅಥವಾ ಶ್ರುತಸ್ಯ ನೀನೇನು ಕಡಿಮೆ ತಿಳಿದವನಲ್ಲ ರಾಮ ಏನೇನು ವಿದ್ಯೆಗಳನ್ನು ಅಭ್ಯಾಸ ಮಾಡಿದ್ದಾನೋ ಅಂಥದ್ದನ್ನು ಸಂಗೀತದಲ್ಲಿ ಕೂಡ ನುಡಿತವನಾಗಿದ್ದ ಅದರಲ್ಲಿ ರಾಮಾಯಣದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವನ ವರ್ಣನೆಗಳು ಬರತ್ತೆ ಮತ್ತು ಅವನ ಶಸ್ತ್ರವಿದ್ಯೆಯಲ್ಲಿ ಅವನ ಪ ಅವನ ಪರಿಣತಿ ಏನು ನಾನಾ ವಿದ್ಯೆಗಳಲ್ಲಿ ಅವನ ಪರಿಣತಿ ವೇದ ವೇದಾದಿಗಳಲ್ಲಿ ವೇದಾಂಗಗಳಲ್ಲಿ ಪರಿಣತಿ ಏನು ಎಲ್ಲವೂ ಕೂಡ ಬಂದಂತಹದ್ದು ನಾನು ಇಷ್ಟು ಓದಿ ತಿಳಿದಿರುವಂಥವನು ಬಲ್ಲವನಾದಂಥವನ್ನೇನು ಇಷ್ಟು ವಿದ್ಯಾವಂತನಾದಂಥವನು ಕೇವಲ ಒಂದು ಲೋಕವಾದ ಶ್ರವಣದಿಂದ ನನ್ನ ಪರಿತ್ಯಾಗ ಮಾಡಿದಿಲ್ಲ ನೀನು ಇದು ಯುಕ್ತವೇ ಶ್ರುತಸ್ಯಕ್ಕಿಂತದ್ದು ಸದೃಶಂ ಕುಲಸ್ಯ ಇದು ಶ್ರುತಕ್ಕೆ ನಿನ್ನ ಜ್ಞಾನಕ್ಕೆ ಯೋಗ್ಯವತಕ್ಕುದಾದಂಥದ್ದು ನಿನ್ನ ಕುಲಕ್ಕೆ ತಕ್ಕುದಾದಂಥದ್ದು ಹೇಳು ಆ್ಯಸ್ ಎ ಸಿಟಿಸನ್ ಐ ಆಮ್ ಆಸ್ಕಿಂಗ್ ಆ್ಯಸ್ ಎ ವೈಫ್ ಅಲ್ಲ ಆ್ಯಸ್ ಎ ಸಿಟಿಸನ್ ಆ್ಯಂಡ್ ಆ್ಯಸ್ ಎ ಕಿಂಗ್ ಯು ಆರ್ ಯು ಆರ್ ಆನ್ಸರಬಲ್ ಟು ಮೀ ಇದರಲ್ಲಿ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಪ್ರತ್ಯಕ್ಷ ಪರೋಕ್ಷ ಅಂತ ಎರಡು ಇರುತ್ತೆ ಐ ವಿಟ್ನೆಸ್ ಒಬ್ಬ ಬಂದು ಹೇಳಿದ್ರೆ ಅದಕ್ಕೆ ಬೆಲೆ ಕೊಡ್ತಾರೆ ಈ ವಿನ ಯಾರು ಒಬ್ರು ಬಂದು ನನಗೆ ಹೀಗಂತ ದಿಸಿದಿರೂಮರ್ ಹರ್ಡ್ ಅಂತ ಹೇಳಿದರೆ ಅದಕ್ಕೆ ಬೆಲೆ ಕೊಡೋಲ್ಲ ಕೋರ್ಟ್ನಲ್ಲಿ ನೀನು ಪ್ರತ್ಯಕ್ಷವಾಗಿ ನನ್ನ ಅಗ್ನಿಯಲ್ಲಿ ಶುದ್ಧಳು ಆಗಿದ್ದನ್ನು ನೀನು ಜನಾಪವಾದ ಅನ್ನೋದು ಪರೋಕ್ಷವಾಗಿ ಬಂದಿರುವಂಥದ್ದು ಜನಗಳು ಪ್ರತ್ಯಕ್ಷವಾಗಿ ಸ್ಥಿತಿಯ ವೃತ್ತ ಏನು ಅಂತ ನಡೆದಿದ್ದು ಕಂಡವರಲ್ಲ ಅಗ್ನಿ ಪರೀಕ್ಷೆ ಕಂಡವರಲ್ಲ ಮತ್ತು ನೀನು ಕೂಡ ಸಾಕ್ಷಾತ್ ಆ ಚಾರರು ಬಂದು ಹೇಳಿರುವಂಥದ್ದು ಸರಿನೇ ಆದ್ದರಿಂದ ಪ್ರತ್ಯಕ್ಷಕ್ಕೆ ಹೆಚ್ಚು ಪ್ರಮಾಣಿಯು ಪರೋಕ್ಷಕ್ಕೋ ಇದು ನೀನು ಶ್ತಕ್ಕೆ ನಿನ್ನ ಜ್ಞಾನಕ್ಕೆ ಸಕ್ಕದಾದಂತಹದ್ದೋ ಮತ್ತು ನಿನ್ನ ವಂಶಕ್ಕೆ ತಕ್ಕದಾದಂತಹದ್ದೋ ನೀನು ಹೇಳು ಮಾಂ ಲೋಕವಾಧ ಶ್ರವಣಾದ ಆಸೀಹಿ ಶ್ರತಸ್ಕಿತ್ತ ಸದೃಶಂ ಕುಲಸ್ಯ ಮಾಡಬೇಕಾ ೃಶಂ ಕೂಲಸ ಮದ್ವಚನಾಚ್ಯ ಶುತ ರುದ್ರತ ತನ್ನ ಕಾವ್ಯಾಲಂಕಾರದಲ್ಲಿ ಒಬ್ಬಳು ಧೀರೆ ಅಂದರೆ ಯಾರು ಅಂತ ಡೆಫಿನಿಷನ್ ಕೊಡ್ತಾನೆ ಧೀರಳಾದ ಸ್ತ್ರೀ ಅವಳ ನಡತೆ ಹೇಗಿರುತ್ತೆ ಅಂತ ಹೇಳಿದ್ರೆ ಸಾಧೀರ ವಕ್ತಿ ವಕ್ರೋಕ್ತಿಯ ಪ್ರಿಯಂ ಕೋಪಾತ್ ಕೃತಾಗ ತನ್ನ ಪ್ರಿಯನಾದಂಥವನು ಏನಾದರೂ ಅಪರಾಧವನ್ನು ಮಾಡಿದ ಪಕ್ಷದಲ್ಲಿ ಅವನ ಬಗ್ಗೆ ಕೋಪದಿಂದ ಮಾತನಾಡಬಲ್ಲಂಥವಳು ಅವಳು ನಿಜವಾದ ಧೀರೆ ಅಂತಂದ್ಬಿಟ್ಟು ಅಂತ ಒಂದು ಡೆಫೆನಿಷನ್ ಅಲಂಕಾರದ ಶಾಸ್ತ್ರದಲ್ಲಿ ಬೇರೆ ಬೇರೆ ನಾಯಿಕಾ ಲಕ್ಷಣಗಳೆಲ್ಲ ಹೇಳಬೇಕಾದರೆ ಇದನ್ನು ಒಂದು ಹೇಳಿ ಧೀರಾನಾಯಿಕ ಅಂತ ಹೇಳುವಂಥದ್ದು ಅದರಲ್ಲಿ ತನ್ನ ಪತಿ ಅಥವಾ ತನ್ನ ಪ್ರಿಯ ಅವನ ಮಾಡಿದ ಪಕ್ಷದಲ್ಲಿ ಅದನ್ನು ಧೈರ್ಯವಾಗಿ ಚಾಲೆಂಜ್ ಮಾಡುವಂಥವಳು ಅಂತಂದ್ಬಿಟ್ಟಂತ ಹಾಗೆ ರಾಮನಣ್ಣ ಒಂದು ರೀತಿ ಅವಳು ಚಾಲೆಂಜ್ ಮಾಡಿ ಕೇಳ್ತಾ ಇದ್ದಾನೆ ಆಮೇಲೆ ಸೀತಾ ರಿವೈಸಸ್ ಅವರ್ ಥಾಟ್ಸ್ ಏನು ಅಂತ ಹೇಳಿದ್ರೆ ಕಲ್ಯಾಣಬುದ್ಧೇ ರಥವಾಂ ನ ಕಾಮಚಾರೋ ಮಯಿ ಶಂಕನೀಯ ಜನ್ಮಾಂತರ ಪಾತಕಾನಾಂ ವಿಪಾಕ ವಿಸ್ಫೂರ್ತಿ ತಿರತ್ಯ ಅಪ್ರಸಹ್ಯ ನೀನು ಕಲ್ಯಾಣಬುದ್ಧಿ ಅಂದರೆ ಯಾವಾಗಲೂ ಮಂಗಳಕರವಾದಂತಹ ಮತಿಯನ್ನೇ ಉಳಂಥವನು ಆದ್ರೆ ನೀನು ಕಾಮಚಾರದಿಂದ ನೀನು ಈ ರೀತಿ ವರ್ತನೆ ಮಾಡಿದೆಯಾ ಅಂತ ಅಂದ್ಕೊಳ್ಳಲ್ಲ ಕಾಮಚಾರ ಅಂದರೆ ಮನಸ್ಸಿಗೆ ತೋಚದಂತೆ ಮಾಡುವಂಥದ್ದು ಇಷ್ಟ ಬಂದು ವಿಂಸಿಕಲ್ಲಾಗಿ ಐ ನೆವರ್ ಸಸ್ಪೆಕ್ಟ್ ಯು ಆಫ್ ದ್ಯಾಟ್ ಅಂತ ಹೇಳಿಬಿಟ್ಟು ಅವಳು ಹೇಳೋ ಅಂಥದ್ದು ಏನಂತ ಹೇಳಿದರೆ ನಿನ್ನ ವಿಯೋಗದಿಂದ ನನ್ನ ಈ ಜೀವನ ವ್ಯರ್ಥ ನಿನ್ನಂಥವು ನನ್ನ ಜೀವನದಲ್ಲಿ ಇಲ್ಲ ಅಂತ ಹೇಳಿದರೆ ನಾನಿ ಬದುಕಿದ್ದೇನು ಆದರೆ ಹಾಗಂತ ನಾನು ಪ್ರಾಣ ಬಿಡೋಕ್ಕೆ ಹೋಗೋದಿಲ್ಲ ಐ ವುಡ್ ಹ್ಯಾವ್ ವೆರಿ ವೆಲ್ ಕಮಿಟೆಡ್ ಸುಯಿಸೈಡ್ ಬಟ್ ಐ ವಿಲ್ ನಾಟ್ ಡೂ ದಿಟ್ ಐ ಪ್ರಾಮಿಸ್ ಯು ದಟ್ ಯಾಕೆ ಅಂತ ಕೇಳಿದರೆ ಸ್ಯಾ ಆದ್ರಕ್ಷಣೀ ಎಂ ಎದಿಮೇಯ ನ ತೇಜಸ್ತ್ಮ ನಿನ್ನ ಶಿಶುವೇ ನನ್ನ ಗರ್ಭದಲ್ಲಿ ಬೆಳೀತಾ ಇದೆ ಅದಕ್ಕೆ ನನ್ನ ಅಪಚಾರವನ್ನು ಮಾಡಲಾರೆ ಆದ್ದರಿಂದ ಅದಕ್ಕೋಸ್ಕರವಾಗಿ ನನ್ನ ಪ್ರಾಣವನ್ನು ನಾನು ಉಳಿಸ್ಕೊಳ್ತೀನಿ ಮತ್ತು ಶಿಶು ಜನನವಾದ ಕೂಡ ನಾನು ಆವಾಗಲೂ ಸೂಸೈಡ್ ಮಾಡಿಕೊಳ್ಳೋದಿಲ್ಲ ಐಶ್ವರ್ಯು ಯಾಕೆ ಅಂತ ಕೇಳಿದ್ರೆ ಸಾಹಂ ತಪಸ್ಸೂಯ ನಿವಿಷ್ಟ ದೃಷ್ಟಿ ರುಧ್ವಂ ಪ್ರಸೂತೆ ಭೂಯೋ ಯಥಾಮೇ ಜನನಾಂತನೇ ಪಿತ್ವಮೇವ ಭರ್ತಾ ನಚ ನಾನು ಪಂಚಾಗ್ನಿ ತಪಸ್ಸು ಅಂತ ಹೇಳ್ತಾರಲ್ಲ ಸುತ್ತಲೂ ನಾಲ್ಕು ಅಗ್ನಿಗಳನ್ನು ಇಟ್ಟುಕೊಂಡು ಮತ್ತು ಸೂರ್ಯನನ್ನೇ ದಿಟ್ಟಿಸಿ ನೋಡ್ತಾ ಮಾಡುವಂತಹ ತಪಸ್ಸು ಬೇರೆ ಯುಗಗಳಲ್ಲಿ ಅದು ಪ್ರಶಸ್ತ ಅಂತ ಹೇಳ್ತಾರದ್ನ ಅಂತಹ ತಪಸ್ಸನ್ನು ನಾನು ಮಾಡ್ತೀನಿ ಯಾಕೆ ಅಂತ ಕೇಳಿದ್ರೆ ಶಿಶು ಜನನವಾದ ಮೇಲೆ ಅಂತಹ ತಪಸ್ಸನ್ನು ನಾನು ಮಾಡುವಂಥ ಯಾಕೆ ಅಂತ ಕೇಳಿದ್ರೆ ಮುಂದಿನ ಜನ್ಮದಲ್ಲೂ ನೀನೇ ನನಗೆ ಪ್ರತಿಯಾಗಿ ದೊರಕಬೇಕು ಆದರೆ ಇಂತಹ ವಿಯೋಗ ಮಾತ್ರ ಬರಬಾರ್ದು ಅಂತ ಅಂದರೆ ರಾಮನ ವರ್ತನೆಯಲ್ಲಿ ಅನೌಚಿತ್ಯವನ್ನು ಅಂದರೆ ಆ್ಯಸ್ ಎ ಹಸ್ಬೆಂಡ್ ಅನೌಚಿತ್ಯವನ್ನು ಕಂಡಿದ್ದ ಪಕ್ಷದಲ್ಲಿ ಸೀತೆ ಅದನ್ನು ತರಾಟೆ ತಗೊಂಡಿರ್ತಾಯಿದ್ದು ಆದರೆ ಸೀತೆಗೆ ತುಂಬ ಚೆನ್ನಾಗುತ್ತೋ ರಾಮನು ಶುದ್ಧವಾದ ಹೃದಯ ಇಂಥ ದೊಂದಮಿಟ್ಟು ಮುಂದಿನ ಜನ್ಮದಲ್ಲೂ ನೀನೇ ನನಗೆ ಪತಿಯಾಗಿ ತಪಸ್ ಮಾಡ್ತೀನಿ ಆದರೆ ವಿಧಿ ಇಷ್ಟು ಕ್ರೂರವಾಗಿದ್ದರೆ ನನಗೆ ತಳ್ಕೊಳೋಕ್ಕಾಗಲ್ಲ ಆದ್ರಿಂದ ಈ ವಿಯೋಗ अश्नन खेलकुल्ती साहम तपस्या दृष्टि ऊर्धं प्रसूते शित भूय यथाम जनना पितमें भर्ता चयोग तपस्विष्टदृष्टि ऊर्धते ಯತಿಷ್ಯ ಸಹ ತಪ ಸೂರ್ಯ ನಿವಿಷ್ಟಿ ನು ತಥಾ ಆಯಿತುಮ್ಮಾ ಆಗಲಿ ಅಂತ ಹೇಳ್ಬಿಟ್ಟು ತಥೇಯತಿ ತಸ ಪ್ರತಿಗೃಹೀಯ ದೃಷ್ಟಿಪಥಂ ಇತೀತೆ ರಾಮನ ತಮ್ಮನಾದ ಲಕ್ಷ್ಮಣ ಅವನು ದೂರ ಹೋಗ್ತಾ ಇದ್ದಾನೆ ಕಣ್ಣಿಗೆ ಕಾಣಿಸೋ ತನಕ ನೋಡ್ತಾ ಇದ್ಲು ಅವನು ಅದನ್ನು ಆ ರೇಂಜಿಂದ ದಾಟಿ ಹೋದ್ಮೇಲೆ ಅವಳಿಗೆ ದುಃಖ ಉಕ್ಕಿ ಬಂತು ಆವಾಗ ಸಾ ಮುಕ್ತಕಂಠಂ ವ್ಯಸನಾತಿ ಭಾರ ಚಕ್ರಂದ ವಿಘ್ನ ಕುರರೀವ ಭೂಯ ಆಗ ತುಂಬ ಕಷ್ಟಕ್ಕೆ ಒಳಗಾದಂತಹ ಕುರರಿ ಪಕ್ಷಿ ಅದು ಅದರ ಅಳುವೇನೇ ತುಂಬ ನಮಗೆ ಬೇರೆಯವ್ರಿಗೂ ದುಃಖಜನಕವಾದಂತಹದ್ದು ಅಂತಾ ಕುರರಿ ಪಕ್ಷಿಯಂತೆ ಮುಕ್ತಗಂಠಮ್ ಅವಳು ಚಕ್ರಂದ ಅವಳು ಗೋಳಿಟ್ಲಂತೆ ಅವಳು ಹಾಗೆ ಗೋಳಾಡಿದಾಗ ಅದು ಅದರ ಪರಿಣಾಮ ಹೆಂಗಾಯಿತು ಅಂತ ಕೇಳಿದರೆ ಪ್ರಾಣಿ ಪಕ್ಷಿಗಳ ಮೇಲೂ ಅದರ ಪರಿಣಾಮವಾಯಿತಂತೆ ಆವಾಗ ಎಲ್ಲೋ ನರ್ತನ ಮಾಡ್ತಾ ಇದ್ದಂತಹ ಮಯೂರಗಳು ಆ ನರ್ತನವನ್ನು ನೆಲೆಸಿಬಿಟ್ಟಿರುವಂತೆ ನೃತ್ಯ ಮಯೂರಹ ಮತ್ತು ವೃಕ್ಷಗಳು ಕೂಡ ಅವಳ ವಿಷಯದಲ್ಲಿ ಸಿಂಪತಿ ತಮ್ಮ ಸಿಂಪತಿಯನ್ನು ತೋರಿಸೋ ಹಾಗೆ ತಮ್ಮ ಹೂವುಗಳನ್ನೆಲ್ಲ ಉದುರಿಸ್ಬಿಟ್ಟರುವಂತೆ ಕುಸುಮಾನು ವೃಕ್ಷಾಹ ದರ್ಭಾನುಪಾತಾನ್ ವಿಜಹುರು ಹೆಣ್ಣು ಜಿಂಕೆಗಳು ದರ್ಭೆಯನ್ನು ತಿಂತ ಇದ್ದಂಥ ತಮ್ಮ ಬಾಯಲಿದ್ದಂಥ ದರ್ಭೆಯನ್ನು ಕೂಡ ಅದನ್ನು ಮುಂದಕ್ಕೆ ಸವಿಯಲಾರದೆ ಅದನ್ನು ಎಲ್ಲ ಉಗುಳಿಗೆ ಬೀಳಿಸ್ಕೊಂಡ್ಬಿಟ್ಟಿರುವಂತೆ ಸಸ್ಯಾಹ್ ಪ್ರಪನ್ನೆ ಸಮದುಃಖ ಭಾವಂ ಅತ್ಯಂತ ಆಸೆ ದುರುಜಿತಂ ವನೇಪಿ ಹಾಗೆ ಅವಳ ದುಃಖನಿಗೆ ಸಮದುಃಖವ ಭಾವದಿಂದ ಆ ಒಂದು ದುಃಖ ಕಾಡಿನಲ್ಲೇ ಪಸರಿಸಿದೆಬಳ್ಳ ಅಷ್ಟು ಹೊತ್ತಿಗೆ ಅವಳು ಹಿಂಗೆ ಅಳ್ತಾ ಇದ್ದಾಳೆ ಅಷ್ಟು ಹೊತ್ತಿಗೆ ಬಂದಿರಂತೆ ವಾಲ್ಮೀಕಿಗಳು ಆಯಿತು ಎಲ್ಲೋ ಕರ್ ಕರ್ಕೊಂಡು ಸುಮ್ಮನೆ ಏಕಾಂತದಲ್ಲಿ ಎಲ್ಲೋ ಬಿಟ್ಬಿಟ್ಟು ಆ ಜನಸಂಚಾರವೇ ಅರಣ್ಯದಲ್ಲಿ ಅವಳನ್ನ ಬಿಟ್ಬಿಟ್ಟು ಅವಳನ್ನ ಕಾಡ್ ಮಾಡಿ ಬಂದುಬಿಟ್ಟ ಅನ್ನೋಂಥದ್ದಲ್ಲ ಅವಳು ಹಿಂಗೆ ಹತ್ತಿದ್ದು ಕೇಳಿ ಬಂದಿದಾರಂತೆ ವಾಲ್ಮೀಕಿಗಳು ಅಷ್ಟು ಹತ್ತಿರದಲ್ಲಿಯೇ ಬಿಟ್ಟಿರುವಂತಹದ್ದು ಕವಿ ವಾಲ್ಮೀಕಿಗಳು ಬಂದರು ಅಂತ ಹೇಳೋದೇ ಇಲ್ಲ ಮತ್ತು ಏನು ಹೇಳ್ತಾನೆ ಅತ್ಯದ್ಭುತವಾದ ರೀತಿಯಲ್ಲಿ ಹೇಳ್ತಾನೆ ತಾಮಭ್ಯಗಚ್ಚ ಹುಧಿತಾನುಸಾರಿ ಅಳುವಿನ ಧ್ವನಿ ಒಂದು ಸ್ತ್ರೀಯೊಬ್ಬಳ ಅಳುವಿನ ಧ್ವನಿ ಕೇಳ್ತಾ ಇದೆಯಲ್ಲ ಅಂತ ವಾಲ್ಮೀಕಿಗಳು ಅಲ್ಲಿಗೆ ಬಂದಿರಂತೆ ಆ ಧ್ವನಿಯನ್ನು ಅನುಸರಿಸ್ಕೊಂಡು ಬಂದರಂತೆ ಅವರು ಕವಿಹಿ ಕುಶೇಧಮಾಹರಣತಃ ಅವರು ದರ್ಭೆ ಮತ್ತು ಸಮಿತ್ತು ಇದನ್ನು ಸಂಗ್ರಹ ಮಾಡೋಕ್ಕೆ ಅಂತ ಹೊರಟಿದ್ದವರು ಅವ್ರಿಗೆ ಯಾರಿದು ಕಾಡಿನಲ್ಲಿ ಒಬ್ಳು ಸ್ತ್ರೀ ಹೇಳ್ತಾ ಇರೋ ಧ್ವನಿ ಕೇಳ್ತಾ ಇದೆಯಲ್ಲ ಅಂತ ಆ ಧ್ವನಿಯನ್ನೇ ಅನುಸರಿಸ್ಕೊಂಡು ಬಂದಿದ್ದಾರಂತೆ ಅದು ಹೇಳಿಬಿಟ್ಟು ಅವ್ರು ಎಂಥವ್ರು ಅನ್ನೋದನ್ನು ಹೇಳ್ತಾನವನು ಅವ್ರಿಗೆ ವಾಲ್ಮೀಕಿಗಳು ತುಂಬ ಕೊರೋನಾಂಥರು ಅಂತ ಹೀಗೆಲ್ಲ ಏನೂ ಹೇಳೋದಿಲ್ಲ ಅವನು ಯಾವನು ಒಬ್ಬ ಬೇಡನಂತೆ ಅವನೊಂದು ಪಕ್ಷಿಗೊಂದು ಬಾಣವನ್ನು ಹೊಡೆದಿನಂತೆ ಅದನ್ನು ಕಂಡೊಡನೆ ಅವರಿಗೆ ಉಕ್ಕಿ ಬಂದಂತಹ ಶೋಕ ಶ್ಲೋಕವೇ ಯಾರಿಗೆ ಆಗಿ ಹೋಯಿತೋ ಅಂತಹ ವಾಲ್ಮೀಕಿಗಳು ಬಂದಿರುವಂಥ ಸಾಮಾನ್ಯವಾಗಿ ನಾವು ಸಾಕಿರೋ ನಾಯಿಯೋ ಇನ್ನೊಂದು ಪ್ರಾಣಿಯೋ ಅದಕ್ಕೆ ಯಾರಾದ್ರೂ ಹೊಡೆದುಬಿಟ್ರೆ ಹೇ ಎಂತಂದುಬಿಟ್ಟು ಮತ್ತು ಅದಕ್ಕೆ ಏನು ಗಾಯ ಆಗಿದೆಯೋ ಅನ್ನೋದ್ರ ಬಗ್ಗೆ ನಮಗೆ ತುಂಬ ಸಿಂಪತಿ ಉಕ್ಕಿ ಬರುವಂಥದ್ದು ಆದರೆ ಇವರ ತಪಸ್ವಿಗಳು ತಮ್ಮಪಾಡಿಗೆ ತಮಸಾ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಅಂತ ಅಲ್ಲಿ ಮರದ ಮೇಲೆ ಕೂತಿದ್ದಂತಹ ಇವರಿಗೂ ಅದಕ್ಕೂ ಯಾವ ನೇರವಾದ ಸಂಬಂಧವೂ ಇಲ್ಲ ಅಂತಹ ಯಾವುದೋ ಒಂದು ಪಕ್ಷಿಗೆ ಒಬ್ಬ ಬೇಡ ಅದಕ್ಕೆ ಬಿಲನ್ನು ಹೊಡೆದ ಬಾಣವನ್ನು ಹೊಡೆದಿದ್ದರಿಂದಾಗಿ ಅವರಿಗೆ ಎಷ್ಟು ನೋವಾಯಿತು ಅಂತ ಕೇಳಿದರೆ ಅವರಿಗೆ ಉಕ್ಕಿ ಬಂದಂತಹ ಮಾತೇನೆ ಅದೇ ಮುಂದೆ ಶ್ಲೋಕರೂಪವಾಗಿ ಪರಿಣಾಮವಾಗಿ ಮುಂದೆ ರಾಮಾಯಣ ಕಾವ್ಯ ಆಯಿತು ಅನ್ನುವಂಥದ್ದು ಅಂತಹ ವಾಲ್ಮೀಕಿಗಳು ಅಲ್ಲಿಗೆ ಬಂದರು ಅಂತಂಬ ಒಂದು ಪಕ್ಷಿಗೆ ಉಂಟಾ ಅಂದರೆ ಒಂದು ಪಕ್ಷಿಗೆ ಉಂಟಾದಷ್ಟು ನೋವೇನೇ ಇವರಿಗೆ ಅಷ್ಟು ಉಕ್ಕಿ ಬಂದು ಕೆಲಸ ಮಾಡೋದಾದರೆ ಇನ್ನು ಇಂತಹ ಗರ್ಭವತಿಯಂತಹ ಈ ಸ್ತ್ರೀಗೆ ಒಬ್ಬಳಿಗೆ ಮನುಷ್ಯ ಸ್ತ್ರೀಗೆ ಉಂಟಾದಂಥದ್ದು ಎಷ್ಟು ಅವರಿಗೆ ನೋವನ್ನು ಉಂಟು ಮಾಡಿರಬೇಕು ಅಭ್ಯಗದ ಹುರಿತನುಸಾರೀ ಕವಿ ಕುಶ ನಿಷಾದ ವಿಧ ದರ್ಶನಾಥ ಸೀತೆ ಅಳುವನ್ನು ನಿಲ್ಲಿಸಿ ನುನಿಗೆ ನಮಸ್ಕಾರವನ್ನು ಮಾಡಿದ್ರು ನಮಸ್ಕಾರವನ್ನು ಮಾಡಿದ್ದು ಕೂಡಲೇನೆ ವಾಲ್ಮೀಕಿಯ ಬಾಯಿಂದ ಬಂದಂಥದ್ದು ನಿನಗೆ ಒಳ್ಳೆಯ ಮಕ್ಕಳಾಗ್ತಾರಮ್ಮ ಅಂತ ಸುಪುತ್ರ ಆಶೀಷ ಒಬ್ಬ ಗರ್ಭವತಿ ಸ್ತ್ರೀ ಆ ಸೈಕಾಲಜಿದು ಎಷ್ಟು ಚೆನ್ನಾಗಿ ಗೊತ್ತು ಋಷಿಗೆ ಅಂತ ಹೇಳಿದ್ರೆ ಅವಳಿಗೆ ನಿಜವಾದ ಕನ್ಸಲೇಷನ್ ಸಿಗೋದು ಯಾವುದರಿಂದ ಅಂತಂದರೆ ಏನೋ ಅವಳು ಗಂಡನ ಬೈಬಿಡೋದೋ ಅಥವಾ ನೀ ಒಳ್ಳೆಯವಳು ನಿಂದೇನು ತಪ್ಪಿಲ್ಲ ಅಂತ ಬರೀ ಹೇಳೋದು ಇದೆಲ್ಲದಕ್ಕಿಂತ ಟಾಪ್ ಪ್ರಯಾರಿಟಿ ಅಂತಂದರೆ ಒಬ್ಬ ಗರ್ಭವತಿ ಸ್ತ್ರೀಗೆ ತನ್ನ ಶಿಶು ಚೆನ್ನಾಗಿರಬೇಕು ಅನ್ನೋಂಥದ್ದು ನಿನಗೆ ಒಳ್ಳೆಯ ಮಕ್ಕಳಾಗ್ತಾರಮ್ಮ ಸೊ ಇತ್ಯವಾಚ ಆಶಿಷಂ ಇತ್ಯೂ ಆಚ ಆಮೇಲೆ ಎಲ್ಲಾನು ಸೈಕಾಲಜಿ ಎಷ್ಟು ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರೆ ರಾಮನನ್ನು ಒಂದಿಷ್ಟು ಬೈತಾರೆ ಜಾನೇ ವಿಸೃಷ್ಟಾಂ ಪ್ರಣಿಧಾನ ತಸ್ವಾಂ ಮಿಥ್ಯಾಪವಾದ ಕ್ಷುಭಿತೇನ ಭರ್ತರ ತನ್ಮಾ ವ್ಯಧಿಷ್ಠಾಹ ವಿಷಯಾಂತರಸ್ಥಂ ಪ್ರಾಪ್ತ ಆಸಿವಯಿದೆ ಧ್ಯಾನದಿಂದ ನಾನು ಬಲ್ಲೆನಮ್ಮ ಮಿಥ್ಯಾಪವಾದದಿಂದ ಕ್ಷೋಭೆಗೊಂಡಂತಹ ಪತಿ ನಿನ್ನ ತ್ಯಾಗ ಮಾಡಿದ್ದಾನೆ ಯಥೆ ಯಾಕೆ ಅಂತ ಕೇಳಿದರೆ ನೀನು ಬೇರೆ ರೀಜನ್ನಲ್ಲಿರುವಂತಹ ನಿನ್ನ ತಂದೆಯ ಮನೆಗೆ ಬಂದಿದೆಯಾ ಅಂದರೆ ತಂದೆಯಂತೆ ನಾನು ನಿನ್ನ ಸಲಹೆ ತೀನಿಮಾ ನಿನಗೆ ಯಾವ ಚಿಂತೆಯೂ ಬೇಡ ಉತ್ಖಾತ ಲೋಕತ್ರಯ ಕಂಟಕೇಪಿ ಸತ್ಯ ಪ್ರತಿಜ್ಞೆ ಪಿ ಅವಿ ಕಥನೇಪಿ ತ್ವಾಂಪ್ರತ್ಯಕಸ್ಮಾತ್ ಕಲುಷ ಪ್ರವೃತ್ತವು ಅಸ್ತಿಯೇ ಮನ್ಯೂರ್ ಭರತ ಅಗ್ರಜೇಮೆ ಮೂರು ರಾವಣನನ್ನೇ ಒಂದು ಸಂಹಾರ ಮಾಡಿರಬಹುದು ಸತ್ಯ ಪ್ರತಿಜ್ಞೆ ಆಗಿರಬಹುದು ರಾಮ ಅವಿ ಕಥನೇಪಿ ಜಂಬಾ ಕೊಚ್ಕೊಂಡಿಲ್ಲದಿರೋ ಅಂತ ಅವನಾಗಿರ್ಬೋದು ಆದರೂ ನಿನ್ನ ವಿಷಯದಲ್ಲಿ ಅವನು ಕಲುಷವಾದ ಮನಸ್ಸಿನಿಂದ ಅವನು ಅಂದರೆ ಬಗ್ಗಡವಾಗಿದೆ ಮನಸ್ಸು ಅದರಿಂದಾಗಿ ಈ ರೀತಿ ಅವನು ವರ್ತನೆ ಮಾಡಿದ್ದಾನೆ ಆ ವಿಷಯದಲ್ಲಿ ಅಸಮಾಧಾನ ಇದ್ದೆ ಇದೆ ರಾಮನ ಮೇಲೆ ಅಂತ ಹೇಳಿ ಅವಳಿಗೆ ಇಮಿಡಿಯೇಟಾಗಿ ಬೇಕಾದ್ದೇನು ಆತನ ಹೇಳ್ತಾರೆ ನಿನ್ನ ಮಾವ ನನಗೆ ತುಂಬ ಚೆನ್ನಾಗಿ ಗೊತ್ತಮ್ಮ ನನ್ನ ಫ್ರೆಂಡು ಮಹಾಕೀರ್ತಿಶಾಲಿಯವನು ತವೋರು ಕೀರ್ತಿ ದಶರಥ ಸಖಾಮೆ ಅಷ್ಟೇ ಅಲ್ಲ ದಶರಥನಿಗಿಂತಲೂ ಹೆಚ್ಚಾಗಿ ನಿನ್ನ ತಂದೆ ಸಜ್ಜನರಿಗೆ ಮೋಕ್ಷವನ್ನೇ ಕೊಡಬಲ್ಲಂಥವನು ಅವನು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವನು ಕೂಡ ಸತಾಂ ಭವೋಚ್ಛೇದಕರ ಪಿತಾತೆ ಅದಕ್ಕಿಂತ ಹೆಚ್ಚಾಗಿ ನೀನೇನೇ ಪತಿವ್ರತ ಸ್ತ್ರೀಯರಲ್ಲಿ ಅಗ್ರಗಣ್ಯಳ ಅಂತಳು ಧುರಿ ಸ್ಥಿತಾತ್ವ ಪತಿ ದೇವತಾರಾಮ್ ಕಿಂತ ಏನಾಸಿ ಮಮಾನುಕಂಪ್ಯ ಆನ್ ವಾಟ್ ಗ್ರೌಂಡ್ಸ್ ಕ್ಯಾನ್ ಐ ನಾಟ್ ಶೋ ಸಿಂಪತಿ ಫಾರ್ ಯು ಈಚ್ ಒನ್ ಆಫ್ ದೀಸ್ ಗ್ರೌಂಡ್ಸ್ ಈಸ್ ಸಫಿಶಿಯಂಟ್ ಫಾರ್ ಫಾರ್ ಮೀ ಟು ಶೋ ಸಿಂಪತಿ ಫಾರ್ ಯು ಆ್ಯಂಡ್ ಟೇಕ್ ಕೇರ್ ಆಫ್ ಯು ಶುರ ಸಖ ಸತೋಚ್ಛೇದೇ ಶ್ವಶುರ ಶಶುರ ಗುರುಕೀರ್ತಿ ಸಖಾ ಮೇ ಸ ತಾ ಸಂಪತ್ತಿ ತೋರಿಸೋಕ್ಕೆ ಅಯ್ಯೋ ಹೋಗ್ಲಿ ಬಿಡು ಅಂದ್ಬಿಟ್ಟು ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲ ಸರಿ ಹೋಗುತ್ತೆ ಬಿಡು ಅಂತ ಹಿಂಗೆ ಏನೋ ಹೇಳ್ತೀವಿ ಆ ಮಾತಿನಲ್ಲಿ ಡೆಪ್ತಿಲ್ಲದೆ ಹೋದರೆ ಸಮಾಧಾನ ಮಾಡ್ಕೋ ಅಂತ ಹೇಳೋದಕ್ಕೆ ಆ ಸಮಾಧಾನ ಬರೋದಿಲ್ಲ ಅದಕ್ಕೆ ಕಾರಣಪುರಸ್ಸರವಾಗಿ ಅದನ್ನು ಹೇಳಬೇಕು ಹಾಗೆಯೇ ವಾಲ್ಮೀಕಿಗಳು ಹೇಳೋದು ಅಷ್ಟೇ ಅಲ್ಲ ಬಿಡು ನೀನು ಯಾವ ಭಯವೂ ಇಲ್ಲದೆ ಈ ತಪೋವನದಲ್ಲಿ ನೀನು ವಾಸ ಮಾಡ್ಬೋದು ತಪೋವಂತ ಸೀತೆ ಗೊತ್ತಿಲ್ಲದೆ ಇರೋದಲ್ಲ ಆದರೂ ಜ್ಞಾಪಿಸ್ತಾ ಇದ್ದಾನೆ ಏನಂತ ಹೇಳಿದ್ರೆ ಇದು ತಪೋವನ ಆದ್ದರಿಂದ ಇಲ್ಲಿರುವಂತಹ ಪ್ರಾಣಿಗಳು ಯಾವುದೂ ಕ್ರೂರವಲ್ಲ ಕ್ರೂರ ಪ್ರಾಣಿಗಳೇ ಇಲ್ಲದೇ ಇರುವಂತಹ ತಪೋವನ ಇದು ತಪೋವನ ಜಾ ಜಾಗ ಚೂಸ್ ಮಾಡ್ಕೊಳ್ಬೇಕಾದ್ರೆ ಇಂತಹ ಜಾಗ ಚೂಸ್ ಮಾಡಿಕೋಬೇಕು ಅಂತ ಧರ್ಮಶಾಸ್ತ್ರಗಳ ನಿಯಮಗಳಿದೆ ಆದರೆ ತಪೋವನದಲ್ಲಿ ಯಾವ ಕ್ರೂರ ಪ್ರಾಣಿಗಳು ಮತ್ತು ನಿನ್ನ ಪ್ರಸವ ಇಲ್ಲಿ ತುಂಬ ಸುಲಭವಾಗಿ ಆಗುವಂಥದ್ದು ಮತ್ತು ನಿನ್ನ ಮಗುವಿಗೆ ಆಗುವಂತಹ ಸಂಸ್ಕಾರಗಳು ಏನೇನು ಆಗಬೇಕೋ ಅದು ಎಲ್ಲೂ ಕೂಡ ನನ್ನ ಕಡೆಯಿಂದ ಆಗುತ್ತೆ ಅದನ್ನು ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಅವಳನ್ನು ಕರ್ಕೊಳ್ತಾಳೆ ಸರಿ ಹಾಗಾಗಿ ಮತ್ತು ಇಲ್ಲಿ ಮುನೇಕನ್ನಿಕೆಯರು ನಿನಗೆ ಇಲ್ಲಿ ಊಟಜವನ್ನು ನಿರ್ಮಾಣ ಮಾಡಿಕೊಡ್ತಾರೆ ಸದಾ ನಿನ್ನ ಜೊತೆಗಿರ್ತಾರೆ ಅಷ್ಟೇ ಅಲ್ಲ ನೀನು ಮಕ್ ಮಕ್ಕಳಾಗೋದಕ್ಕಿಂತ ಮುಂಚೆ ನೇನೆ ತನ್ನ ಮಕ್ಕಳನ್ನ ಕಂಡರೆ ಪ್ರೀತಿ ಅನ್ನೋದು ಏನಿರುತ್ತೋ ಅದರ ಸ್ಯಾಂಪಲ್ ನೀನು ಮೊದಲೇ ಪಡೆಯಬಹುದು ಏನಂತ ಹೇಳಿದ್ರೆ ಇಲ್ಲವಂಥ ಅನೇಕ ಗಿಡಗಳಿದೆಯಲ್ಲ ಆ ಗಿಡಗಳಿಗೆ ನೀರು ಹಾಕ್ತಾ ನೀರು ಹಾಕ್ತಾ ಅದರಲ್ಲೂ ಒಂದು ಪ್ರೀತಿ ಉಂಟಾಗುತ್ತಿಲ್ಲ ಅದು ಒಂಥರ ಹಾರ್ಬಿಂಜರ್ ಆಫ್ ಯುವರ್ ಲವ್ ಫಾರ್ ಯುವರ್ ಓನ್ ಕಿಡ್ಸ್ ಆ ತರಹ ಒಂದು ಪ್ರೀತಿಯನ್ನು ನೀನು मदद अनुभवस्तिया आर गेन योचने बेड़ा अंदटव अलग उक्रभुसानुशयो अधुना सियाद किसुख शक्रजितो अभी कि शक्र हंता शशंस सीता फलिदेवनात अनुष्ठितम शासनमग्रजाय लक्ष्मण लक्ष्मण सीते परितगम हूँ मत रामन हिरा हमबिटू सीतु दुखपु अली तनकानो तु कौ अद रामन हेतने ರಾಮ ವಾಟ್ ಆಸ್ ರಾಮಸ್ ರಿಯಾಕ್ಷನ್ ದೇವ್ ಬಹೂ ರಾಮ ಸಹಸಾ ಸ ಬಾಷ್ಪ ತುಷಾರ ಸಹಸ್ಯ ಚಂದ್ರ ಕೌಲೀನ ಭೀತೇನ ಗೃಹಾನ್ ನಿರಸ್ತ ನತೇನ ವೈದ್ಯಹ ಸುತಾ ಮನಸ್ತಃ ಆಗ ಕೇಳಿದೊಡನೆಯೇ ರಾಮನಿಗೆ ಕಣ್ಣಲ್ಲಿ ನೀರು ಬಂತಂತೆ ಬಹೂರಾಮ ಸಹಸಾ ಹಾಸ ಬಾಷ್ಪ ತುಷಾರ ಸಹಸ್ಯ ಚಂದ್ರ ಚಳಿಗಾಲದಲ್ಲಿ ಚಂದ್ರನಿಂದ ಇನ್ನೂ ಮಂಜು ಅವನ ಕಣ್ಣಿನಿಂದ ಆಗಿ ಅದು ಸುರಿದಿದೆ ಯಾಕೆ ಅಂತ ಕೇಳಿದರೆ ಈ ಕೆಟ್ಟ ಅಪವಾದ ಮಾತಿನಿಂದಾಗಿ ಅವನು ಅವಳನ್ನ ಮನೆಯಿಂದ ದೂರ ತೆರಳಿದ ತನ್ನ ಹೃದಯದಿಂದ ದೂರ ತೆಳಿದ್ವಿಲ್ಲ ಕೌಲೀನ ಭೀತೇನ ಗೃಹಾತ್ ನಿರಸ್ತ ನತೇನ ವೈದ್ಯಹ ಸುತ ಮನಸ್ತಃ ಮನಸ್ಸಿನಿಂದ ಅವಳನ್ನ ಆಚೆ ಕಳಿಸಿದ್ದಲ್ಲೂ ಸಹಸಾ ಸಹಸ ತುಷಾರವರ್ಷೀವ ಸಹಸ್ಯ ಚಂದ್ರ ಬೂವ ಸಪ ತುಷಾರವರ್ಷೀವ ಸಹಸ್ಯ ಚ್ರ ಕೌಲೀ ಎರಡು ಮೂರು ನಿಮಿಷದಲ್ಲಿ ನೆನಪಿಸ್ಕೊಳ್ತೀನಿ ಇದನ್ನ ಆಮೇಲೆ ರಾಮ ತನ್ನ ಶೋಕವನ್ನು ತಡೆಗೆಟ್ಟುಕೊಂಡು ತಾನು ರಾಜ್ಯವನ್ನ ರಜೋ ರಿಕ್ತ ಮನಃ ಶಶಾಸ ಅಂತ ಅಂದ್ಬಿಟ್ಟು ಅದರಲ್ಲಿ ರಾಮಾಯಣ ಮೂರು ರಾಮಾಯಣದಲ್ಲಿ ಬರುವಂಥದ್ದು ರಾಮನಿಗೆ ಮೂರು ದಿವಸ ಶೋಕವನ್ನು ಕಟ್ ತಡ್ಕೊಳೋಕ್ಕಾಗಲ್ಲುವಂತೆ ಮೂರು ದಿವಸ ತನ್ನ ಮಂತ್ರಿಗಳಿಗೆ ತನ್ನ ತಮ್ಮಂದಿರಿಗೆ ರಾಜ್ಯಭಾರಣ ನೋಡ್ಕೊಳ್ಳಿಪ್ಪ ನನ್ನ ಮನಸ್ಸು ಕೆಲಸ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಮೂರು ದಿವಸ ಅವನು ತಾನು ತನ್ನ ಕೆಲಸಕ್ಕೊಂಥರ ಲೀವ್ ಅಪ್ಲೈ ಮಾಡಿಕೊಂಡೆ ಕ್ಯಾಶುಯಲ್ ಲೀವು ಒಂಥರ ಸಿಕ್ಕಲಿವು ಹೀಗೆ ಅದನ್ನು ಮಾಡಿಕೊಂಡು ಆಮೇಲೆ ಇವ ಮೂರು ದಿವಸ ನನಗೆ ನನ್ನ ಕರ್ತವ್ಯ ನಿರ್ವಹಣೆ ಮಾಡೋಕ್ಕಾಗಲಿಲ್ವಿಲ್ಲ ಅಂತ ಅದಕ್ಕೂ ಕೂಡ ಪಶ್ಚಾತ್ತಾಪಪಟ್ಟುಕೊಂಡು ಅವನು ಮತ್ತೆ ತನ್ನ ರಾಜ್ಯಭಾರದಲ್ಲಿ ತೊಡಗ್ದ ಅಂತಂದ್ಬಿಟ್ಟು ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ಸೊ ಹಾಗೆ ಅವನು ತನ್ನ ರಾಜ್ಯಭಾರವನ್ನು ಮುಂದುವರೆಸ್ದ ಸೀತಾಂ ಹಿತ್ವಾ ದಶರಥ ದಶಮುಖರಿಪೋಹೋ ನೋಪ ಯೇಮೇ ಧನ್ಯಾಮ್ ತಸ್ಯಾಹಯ ಪ್ರತಿಕೃತಿ ಸಖೋ ಇದ್ಕೃತು ಅವ್ನು ವೃತ್ತಾಂತೇನ ಶ್ರವಣ ವಿಷಯ ಪ್ರಾಪಿಣಾತೇನ ಭರ್ತುಹು ಸಾ ದುರ್ವಾರಂ ಕಥ ದುಃಖಂ ವಿಷಯ ಆಮೇಲೆ ಸೀತೆಗೆ ಮಕ್ಕಳಾದ ಮೇಲೆ ಮಕ್ಕಳ ಅವಳ ಆಟ ಅದನ್ನೆಲ್ಲ ನೋಡಿಕೊಂಡು ನೋ ಎಷ್ಟೋ ಕಡಿಮೆ ಆಗೋ ಬೇರೆ ಆದರೆ ಬೇರೆ ಒಂದು ರೀತಿಯಲ್ಲೂ ಕೂಡ ಅವಳಿಗೆ ಆ ಪರಿತ್ಯಾಗ ದುಃಖ ಸ್ವಲ್ಪ ಕಡಿಮೆ ಆಯ್ತಂತೆ ಅದನ್ನು ಸಹಿಸ್ಕೊಳಕ್ಕಾಯ್ತಂತೆ ಯಾಕೆ ಏನಾಯಿತು ಸೀತಾಂ ಹಿತ್ವಾ ದಶಮುಖೋಹೋ ನೋಪ ಏಮೆ ದ ದಶಮುಖ ರಿಪು ಹೂ ನೋಪ ಏಮೆ ಇದನ್ಯಾ ದಶಮುಖ ರಿಪು ಅಂತಂದರೆ ರಾವಣನ ಶತ್ರುವಾದಂತಹ ರಾಮ ಸೀತೆಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಆಗಲಿಲ್ಲ ಅವನಿಗೇನು ಅವನ ಕಣ್ಣು ಮುಂದಿನೇ ಎಕ್ಸಾಂಪಲ್ ಇತ್ತು ಅವನ ತಂದೆಯ ಮೂರು ಜನ ವಿವಾಹವಾಗಿದ್ದ ಆಗಿನ ಕಾಲದಲ್ಲಿ ಮಹಾರಾಜರುಗಳಿರಲಿ ಒಬ್ಬ ತುಂಬ ಐಶ್ವರ್ಯಶಾಲಿಯಾದಂಥವನೇ ಒಂದಕ್ಕಿಂತ ಹೆಚ್ಚು ಮದುವೆ ಮಾಡ್ಕೊಳ್ಳೋವಂತಹದ್ದು ಈಗ ಜಸ್ಟ್ ಒಂದು ನೂರು ವರ್ಷದ ಹಿಂದಿನ ತನಕ ಎಷ್ಟೋ ಕಡೆ ಕಾಮನ್ನಾಗಿರ್ತಾಯಿತ್ತು ಸ್ತ್ರೀಗೊಬ್ಬ ಆಶ್ರಯ ಬೇಕು ಅನ್ನೋವಂತಹ ಒಂದು ಲೆಕ್ಕಾಚಾರದ ಮೇಲೆ ಹಾಗೆ ಬಹುಪತ್ನಿತ್ವವನ್ನು ಕಾಳಿದಾಸ ಸಾಕುವಂತಲೇ ಬರುತ್ತೆ ರಾಜಾನೋ ಬಹುವಲ್ಲಭಾಹ ಅಂತ ಅಂದ್ಬಿಟ್ಟು ಹಾಗೆಲ್ಲ ಇರುವಂಥದ್ದು ಇರ್ತಾ ಇತ್ತು ಹಾಗೆ ತನ್ನ ಕಣ್ಮುಂದೇ ಎಕ್ಸಾಂಪಲ್ ಇದ್ರೂ ಕೂಡ ತಾನು ಇನ್ನೊಬ್ಬಳು ಕಡೆಗೆ ಅವನು ಮಾಡಲಿಲ್ಲ ಅವನು ಅವನೊಂದು ವೇಳೆ ಮಾಡಿಕೊಂಡಿದ್ದರೆ ಯಾರೂ ಅದನ್ನು ತಪ್ಪು ಅಂತಿರಲಿಲ್ಲ ಈ ಕಡೆ ವಸಿಷ್ಠ ವಾಮದೇವುಗಳಾದ ಆದಿಗಳಾಗಲಿ ಮಂತ್ರಿಗಳಾಗಲಿ ಜನರಾಗಲಿ ಕೂಡ ಅಡ್ಡಿ ಬರ್ತಿರಲಿಲ್ಲ ಅದಕ್ಕೇನೋ ಆದರೆ ರಾಮ ಮತ್ತು ಬುಳ್ಳ ಮದುವೆ ಮಾಡ್ಕೊಳ್ಳಿಲ್ಲ ಅಷ್ಟೇ ಅಲ್ಲ ಅವನು ಸೀತೆಯ ಒಂದು ಪ್ರತಿಕೃತಿಯನ್ನೇ ಇಟ್ಕೊಂಡು ಅವನು ಯಜ್ಞ ಯೋಗಿಗಳನ್ನ ಮಾಡಬೇಕಾದ್ರೆ ಪತ್ನಿಯ ಸಮೇತನಾಗಿ ಮಾಡಬೇಕು ಅಂತ ಇದೆ ಸಂಸ್ಕೃತದಲ್ಲಿ ಭಾರ್ಯ ಅನ್ನೋದಕ್ಕೂ ಪತ್ನಿ ಅನ್ನೋದಕ್ಕೂ ಒಂದು ಭೇದ ಇದೆ ಪತ್ನಿ ಅನ್ನುವಂಥದ್ದು ಯಾವಳು ಯಜ್ಞ ಕಾರ್ಯದಲ್ಲಿ ಭಾಗಿಯಾಗ್ತಾಳೋ ಅಂಥವಳಿಗೆ ಪತ್ನಿ ಅನ್ನುವಂಥ ಹೆಸರು ಬರುವಂಥದ್ದು ಪಾಣಿನಿ ಅದಕ್ಕೋಸ್ಕರ ಒಂದು ಸೂತ್ರವನ್ನೇ ಮಾಡಿದ್ದಾನೆ ಪತ್ತುರ್ನಃ ಯಜ್ಞ ಸಂಯೋಗೆ ಅಂತಂದ್ಬಿಟ್ಟು ಅಂತ ಪ್ರತಿಶಬ್ದಕ್ಕೆ ನಕಾರ ಸೇರಿಕೊಳ್ಳುತ್ತೆ ಪ್ರೊವೈಡೆಡ್ ಶಿ ಇಸ್ ದಿ ಒನ್ ಹೂ ಟೇಕ್ಸ್ ಪಾರ್ಟ್ ಆ್ಯಸ್ ಎ ಪಾರ್ಟ್ನರ್ ಇನ್ ಹರ್ ಇನ್ ಹಿಸ್ ಯಾಜ್ಞಿಕ್ ಆಕ್ಟಿವಿಟೀಸ್ ಅಂತಂದ್ಬಿಟ್ಟು ಅಂತ ಹಾಗೇ ಇವಳು ಅವನಿಗೆ ನಿಜವಾಗಲೂ ಪತ್ನಿಯಾಗಿದ್ದಳು ಆದ್ದರಿಂದ ಅವನು ಯಜ್ಞವನ್ನು ಮಾಡಬೇಕಾದ್ರೆ ಸೀತೆ ತನಗೆ ಬೇಕೆಲ್ಲ ಸರಿ ತನ್ನ ಪತ್ನಿ ಸೀತೆ ಅವಳು ಬೇಕೆಲ್ಲ ಅವಳು ಇರಲಿಲ್ಲ ಅದಕ್ಕೋಸ್ಕರವಾಗಿ ಅವಳದೇ ಒಂದು ಸ್ಕಲ್ಪ್ಚರ್ ಅದನ್ನೇ ಇಟ್ಕೊಂಡ್ಬಿಟ್ಟು ತಸ್ಯಾಹ ಏವ ಪ್ರತಿಕೃತಿ ಸಖಃ ಎತ್ ಆಜಹಾರಾ. ಆಜಾರ ಈ ವಿಷಯ ಸೀತೆ ಹೆಂಗೋ ರೀಜ ಆಯ್ತಂತೆ ರಾಮ ಮತ್ತೆ ವಿವಾಹವನ್ನು ಮಾಡಿಕೊಂಡಿಲ್ಲ ಅನ್ನೋವಂಥದ್ದು ಮತ್ತು ಯಜ್ಞಗಳನ್ನು ಮಾಡಬೇಕಾದ್ರೆ ತನ್ನ ಪ್ರತಿಕೃತಿಯನ್ನೇ ಒಂದು ಇಟ್ಕೊಂಡು ಮಾಡ್ತಾ ಇದ್ದಾನೆ ಅಂತ ವೃತ್ತಾಂತೇನ ಶ್ರವಣ ವಿಷಯ ಪ್ರಾಪೀಣ ಆತೇನ ಸಾ ದುರ್ವಾರಂ ಕಥಮಪಿ ಪರಿತ್ಯಾಗ ದುಃಖ ಮುಷೇಹಿ ಆ ಪರಿತ್ಯಾಗ ದುಃಖ ಏನು ಮಾಡಿದ್ರೂ ಹೋಗದೇ ಇರುವಂಥದ್ದು ದುರ್ವಾರವಾದಂಥದ್ದು ಆದ್ರೂ ಸಹಸ್ಕೊಳ್ಳೋ ಶಕ್ತಿ ಅವಳಗ್ ಸ್ವಲ್ಪ ಬಂತೀತುಖು ನೋಪೇ ಮೇ ತ ಪ್ರತಿಕೃತಿ ಸಖೋ ಯತ್ಕ್ರತೂ ಾರುಖರಿಪು ನೋಪೇಮೇದ ಸೀತೇ ಪ್ರತಿಕೃತಿ ಸಖ್ಯ ತೋ ನಾರೇನ ಶ್ರವಣ ವಿಷಯ ತೇನಭರ್ತು ಸಾಂ ಕಥಮಿ ಪರಿತ ಹದಿನಾಲ್ಕನೇ ಮುಗಿಯುತ್ತೆ ಇದರಲ್ಲಿ ಎಷ್ಟೋ ಧರ್ಮ ಸೂಕ್ಷ್ಮದ ವಿಷಯಗಳನ್ನ ಇನ್ನೂ ಹೆಚ್ಚು ಮಾತಾಡಬೇಕಾಗಿತ್ತು ಸಮಯ ಆಗೋಯ್ತು ಅವರು ಮೂರು ಮುಖಾಲೊಳಗೆ ಮುಗಿಸ್ಬೇಕು ಅಂತ ಹೇಳಿದರು ಸ್ವಲ್ಪ ಸಮಯ ಮೀರಿಬಿಟ್ಟೆ ನಾನು ಕ್ಷಮಿಸ್ಬೇಕು ಆದರೆ ಎಂತಹ ಮಹಾತ್ಮರಿಗೆ ಎಂತಹ ಸಂದಿಗ್ಧಗಳು ಬಂದು ಒದಗತ್ತೆ ಅನ್ನೋದನ್ನು ನಾವು ನೋಡ್ಬೋದು ನಮ್ಮ ನಮ್ಮ ಪುರಾಣಗಳಲ್ಲಿ ಭಗವಂತ ಅವತಾರ ಮಾಡಿದ್ರೆ ಓ ಅವನಿಗೇನಪ್ಪ ಭಗವಂತ ಅವಂಥರ ಅನುಕೂಲಗಳಿದ್ರೆ ನಾವು ಹಾಗೆ ಇರ್ಬೋದಾಗಿತ್ತು ಅಂತ ಅನುಕೂಲ ಹಂಗೆ ಯಾರೂ ಇಲ್ಲ ಪ್ರತಿಯೊಂದು ಅವತಾರದಲ್ಲೂ ಬೇಕಾದಷ್ಟು ಕಷ್ಟಗಳನ್ನೇ ಸಾಮಾನ್ಯರು ಪಡೋದಕ್ಕಿಂತಲೂ ಹೆಚ್ಚು ಕಷ್ಟಗಳನ್ನೇ ಎದುರಿಸಿ ಇಂತಹ ಕಷ್ಟಗಳಲ್ಲೂ ಹೇಗಿರಬಹುದು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡೋ ಅವರ ಉದ್ದೇಶವಾಗಿರುತ್ತೆ ಭಾಗವತದಿಲ್ಲದನ್ನೇ ಮರ್ತ್ಯಾವತಾರಸ್ತ್ಹ ಮರ್ತ್ಯ ಶಿಕ್ಷಣ ಮರ್ತ್ಯ ರೂಪದಲ್ಲಿ ಅವತಾರ ಮಾಡಿದ್ ಮನುಷ್ಯ ರೂಪದಲ್ಲಿ ಅವತಾರ ಮಾಡಿದ್ ಯಾತಿಕಪ್ಪ ಅಂದರೆ ಮರ್ತ್ಯ ಶಿಕ್ಷಣ ಮನುಷ್ಯಗೆ ಹೇಗೆ ವರ್ತನೆ ಮಾಡಬಹುದು ಅನ್ನೋದನ್ನು ಸುಮ್ಮನೆ ಬಂದು ಏನೋ ಟೆನ್ ಕಮ್ಯಾಂಡ್ಮೆಂಟ್ಸ್ ಅಂದ್ಬಿಟ್ಟು ಹೀಗಿರಿ ಹೀಗಿರಬಾರ್ದು ಅಂತಂದ್ಬಿಟ್ಟು ಏನೋ ರೂಲ್ಸ್ ಮಾಡಿ ಹೋಗೋದಿಲ್ಲ ತಾನು ನಡೆದು ತೋರಿಸೋವಂಥದ್ದು ಆಯಿತಾ ಹಾಗೆ ಕೃಷ್ಣನಿಗೂ ಅಪವಾದ ಬಂತು ರಾಮನಿಗೂ ಅಪವಾದ ಬಂತು ದುಷ್ಯಂತನಿಗೂ ಅಪವಾದ ಬಂತು ಈ ಸಂದರ್ಭಗಳಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ವರ್ತಿಸಿದ್ರು ಎಲ್ಲರೂ ಒಂದೇ ರೀತಿ ಏನು ಡಿಟ್ಟೋ ಡಿಟ್ಟೋ ಅಲ್ಲ ಯಾಕೆ ಅಂದರೆ ಹೇಳ್ತಾರೆ ಇನ್ ಲಾ ಆಸ್ ವೆಲ್ ಆಸ್ ಇನ್ ಮೆಡಿಸಿನ್ ನೋ ಟು ಕೇಸಸ್ ಆರ್ ಅಲೈಕ್ ಅಂತಂದ್ಬಿಟ್ಟು ಪ್ರತಿಯೊಂದರದ್ದು ಕೂಡ ಗೋಯಿಂಗ್ ಬೈ ದಿ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸೆನ್ಸಸ್ ಆಫ್ ದಿ ಕೇಸ್ ಅಂತಂದ್ಬಿಟ್ಟು ಹೆಜ್ಜೆ ಹೆಜ್ಜೆಗೂ ಅದನ್ನು ಹೇಳ್ಕೊಂಡ್ಲೇನೆ ಮುಂದಕ್ಕೆ ವ್ಯವಹಾರ ಮಾಡೋವಂಥದ್ದಾಗಿರುತ್ತೆ ಹಾಗಾಗಿ ಅಲ್ಲಿನ ಆ ಯಾವ ಸಂದರ್ಭಗಳಿರುವಂಥ ಫ್ಯಾಕ್ಟ್ಸ್ ಏನು ಸರ್ಕಮ್ಸ್ಟೆನ್ಸಸ್ ಏನು ಧರ್ಮ ಅನ್ನೋದು ತುಂಬ ಡೈನಮಿಕ್ ಆಗಿರುವಂಥದ್ದು ಅದನ್ನು ಸುಮ್ಮನೆ ಹತ್ತು ರೂಲ್ಗಳು ಹಾಕ್ಬಿಟ್ಟು ಹೇಳ್ಬಿಟ್ರೆ ಮುಗಿಸ್ಬಿಡೋಕ್ಕಾಗೋ ಅಂಥದ್ದಲ್ಲ ಸುಳ್ಳು ಹೇಳಬಾರ್ದು ಅನ್ನೋದು ಅದು ನಿಯಮವಾದರೂ ಕೂಡ ಕೆಲವು ಸಂದರ್ಭದಲ್ಲಿ ಸುಳ್ಳನ್ನು ಹೇಳೋದೇ ಧರ್ಮವಾಗುವಂತಹ ಸನ್ನಿವೇಶಗಳು ಬರುತ್ತೆ ಇನ್ನೊಬ್ಬರನ್ನು ಕೊಲ್ಲೋದೇ ಧರ್ಮವಾಗುವಂತಹ ಸನ್ನಿವೇಶಗಳು ಬರುತ್ತೆ ಯಾವ ಸನ್ನಿವೇಶಗಳು ಬಂದಾಗ ಅದು ಧರ್ಮ ಅದಕ್ಕೋಸ್ಕರನೇ ಅರ್ಜುನ ಹೇಳುವಂಥದ್ದೇನು ಹತ್ತು ಐತಾನ ಆತ ಸಂಸ್ಕೃತದಲ್ಲಿ ಆತ ತಾಯಿ ತನ್ನ ಕೊಲ್ಲೋದಿಕ್ಕೆ ಸಂಹಾರ ಮಾಡೋದಕ್ಕೆ ಬಂದಿರುವಂಥ ಜೀವನವನ್ನೇ ಹಾಳು ಮಾಡೋಕ್ಕೆ ಬಂದಿರುವಂಥವನು ಅಂದ್ಬಿಟ್ಟು ಅಂತ ಅಂಥವನ್ನು ಆತತಾಯಿನ ಮಾಯಾಂತಂ ಮನ್ಯಾದೇವ ವಿಚಾರ ಏನಂತ ಧರ್ಮಶಾಸ್ತ್ರಗಳು ಹೇಳುತ್ತೆ ಯೋಚನೆ ಮಾಡದೆ ಸಂಹಾರ ಮಾಡ್ಬೋದು ಅಂತ ಕಿಲ್ಲಿಂಗ್ ಇನ್ ಸೆಲ್ಫ್ ಡಿಫೆನ್ಸ್ ಅನ್ನೋಂಥದನ್ನು ಮಾಡ್ರನ್ ಲಾ ಕೂಡ ಒಪ್ಕೊಳ್ಳುವಂಥದ್ದು ಆಗಿರೋದ್ರಲ್ಲಿ ತನ್ನೇ ಸಂಹಾರ ಮಾಡೋಕ್ಕೆ ಬಂದಿರುವಂಥ ಋಷಿಯದಲ್ಲೇ ಅರ್ಜುನ ಸಂದೇಹ ಪಟ್ಟುಕೊಳ್ತಾನೆ ಅದನ್ನು ಕೃಷ್ಣ ಅದನ್ನು ಬಗೆಹರಿಸಿ ನಿನ್ನ ಕರ್ತವ್ಯವೇನು ಅನ್ನೋದನ್ನು ಪ್ರಬೋಧವನ್ನು ಉಂಟು ಮಾಡ್ತಾನೆ ಹಾಗೆ ಎಂತೆಂತಹ ಧರ್ಮ ಸೂಕ್ಷ್ಮಗಳಲ್ಲಿ ಇದೆಲ್ಲ ಒಂದು ಮಾಡೆಲ್ ಸಾಕಾಗಿದೆಯಲ್ಲ ಇಷ್ಟೊಂದು ಯಾತಿಗೆ ಬೇಕು ರಾಮಾವತಾರದಲ್ಲಿ ಈ ತರಹ ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲಿ ರಾವಣ ಸಂಹಾರ ಮಾಡೋಕ್ಕೆ ಬಂದಾಗ ರಾಮ ರಾಮ ಅವನ ಧ್ವಜವನ್ನು ಬೀಳಿಸಿ ಅವನ ರಥವನ್ನು ಬೀಳಿಸಿ ಅವನ ಇದನ್ನೆಲ್ಲ ಕುದುರೆಗಳನ್ನೆಲ್ಲ ಬೀಳಿಸಿ ಎಲ್ಲ ಮಾಡಿಬಿಟ್ಟು ಇನ್ನೊಂದು ಟೈಮಿಂಗ್ ಕೊಡ್ತೀನಿ ಕಮ್ ಪ್ರಿಪೇರ್ಡ್ ಇವನ್ ಅವ ಯು ಎ ಚಾನ್ಸ್ ಇಫ್ ಯು ಕ್ಯಾನ್ ರಿಪೆಂಟ್ ಐ ಕ್ಯಾನ್ ಸ್ಟಿಲ್ ಎಕ್ಸ್ಕ್ಯೂಸ್ ಯು ಅನ್ನುವಂಥ ಅವಕಾಶವನ್ನು ಕೊಟ್ಟು ಕಳಿಸ್ತಾನೆ ಆದರೆ ಕರ್ಣನ ರಥಹುತವಾಗಿರಬೇಕಾರೆ ದಿಸ್ ಇಸ್ ದಿ ಟೈಮ್ ಫೈರ್ ಕೊಲ್ಲು ಅಂತ ಹೇಳ್ತಾನು ಅರ್ಜುನನಿಗೆ ಹೇಳಿ ಅರ್ಜುನ ಒಂದು ಕ್ಷಣ ಹೆಸಿಟೇಟ್ ಮಾಡೋ ಹಾಗಿದ್ರು ಕೊಲ್ಲು ಅಂತ ಹೇಳ್ತಾನೆ ಯಾತಕ್ಕೆ ಈ ವೈವಿಧ್ಯ ಒಂದು ಸಿಂಗಲ್ ಮಾಡೆಲ್ ಯಾತಕ್ಕೆ ಕೊಡೋಲ್ಲ ಪ್ರತಿಯೊಬ್ಬರ ಸಿಚ್ಯುವೇಶನು ಡೈನಮಿಕ್ ಇದರದ್ದು ಅದರದ್ದು ಎಸೆನ್ಸ್ ಕಾಮನ್ ಎಸೆನ್ಸ್ ಏನಿದೆ ಅನ್ನೋದನ್ನು ಗಮನಿಸ್ಕೊಡ್ಬೇಕು ನಾವೇ ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಅವ್ನು ಇಂಗ್ಲೀಷಲ್ಲಿ ತುಂಬ ವೀಕಾಗಿದೆ ಏ ಇಂಗ್ಲೀಷೇ ತುಂಬ ಇಂಪಾರ್ಟೆಂಟ್ ಕಣೋ ಫಸ್ಟ್ ಇಂಗ್ಲೀಷ್ ಓದು ಅಂತ ಯಾಕಂದರೆ ಮಕ್ಕಳು ಸಾಮಾನ್ಯವಾಗಿ ಯಾವ ಟೀಚರ್ ಇಷ್ಟನೋ ಆ ಜಾಸ್ತಿ ಜಾಸ್ತಿ ಓದ್ತಾ ಇರೋಂಥದ್ದು ಯಾವ್ದು ಕಷ್ಟನೋ ಅದನ್ನ ಆಮೇಲೆ ಪೋಸ್ಟ್ ಮಾಡ್ಕೊಳ್ತಾ ಇರೋವಂಥದ್ದು ಈ ಟೆಂಡೆನ್ಸಿಗಳಿರುತ್ತೆ ಅದೇ ಇನ್ನೊಂದು ಮಗು ಮ್ಯಾಥಮ್ಯಾಟಿಕ್ಸ್ ತುಂಬ ವೀಕ್ ಆದರೆ ನೋಡಪ್ಪ ಮ್ಯಾಥ್ಮ್ಯಾಟಿಕ್ಸಲ್ಲಿ ಏನೂ ಆಗೋದಿಲ್ಲ ಫಸ್ಟ್ ಅದರಲ್ಲಿ ಗಟ್ಟಿ ಆಗೋ ಏನೋ ಅಂತಂದ್ಬಿಟ್ಟು ಬರೀ ಇಂಗ್ಲೀಷ್ ಓದ್ಕೊಂಬಿಟ್ರೇನು ಬಂದ ನಿಮಗೆ ಅಂತಂದ್ಬಿಟ್ಟು ಹೀಗೆ ಹೇಳ್ತೀವಿ ನಾವು ಅಂದರೆ ಯಾವುದು ಕರ್ತವ್ಯ ಅಂತ ನೋಡಿದಾಗ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಮುಖ್ಯವಾಗುತ್ತೆ ತಾಯಿಯೇ ಮಕ್ಕಳಿಗೆ ಬಡಿಸಬೇಕಾದರೆ ಎಲ್ಲ ಮಕ್ಳಿಗೂ ಈಕ್ವಲ್ ಪ್ರಪೋರ್ಷನಲ್ಲಿ ಬ ಬಡಿಸೋದಿಲ್ಲ ಅಲ್ಲಿ ಈ ಕ್ವಾಲಿಟಿ ಅಲ್ಲ ಈ ಕ್ವಿಟಿ ಅನ್ನೋ ಅಂಥ ಪ್ರತಿಯೊಂದು ಮಗು ಅದರ ಥರ ಹೊಟ್ಟೆ ತುಂಬಬೇಕು ಅದಕ್ಕೆ ಆರೋಗ್ಯ ಆಗಬೇಕು ಹಾಗೆ ಭೇದವನ್ನೇ ಮಾಡಬೇಕಾಗತ್ತೆ ಎಲ್ರಿಗೂ ಸಮಾನ ರೀತಿಯಲ್ಲಿ ಒದಿಸೋದಕ್ಕೆ ಆಗೋದಿಲ್ಲ ಆದ್ದರಿಂದ ಧರ್ಮಶಾಸ್ತ್ರಗಳಲ್ಲಿ ನಾನಾ ತರಹದ ಎಕ್ಸಾಂಪಲ್ಗಳು ಕೊಟ್ಟು ಇವುಗಳನ್ನು ಇರಸಾರ ತಗೊಳ್ಳಿ ಹೀಗೆ ಅಂತ ಅಂದ್ಬಿಟ್ಟು ಆ್ಯಕ್ಚುಯಲ್ ಮಾಡೆಲ್ಗಳಿಂದ ತೋರಿಸ್ಕೊಡುವಂಥದ್ದು ಇನ್ಯಾವುದಾರು ಒಂದು ಸಂದರ್ಭ ಏನಾದರೂ ಬಂದರೆ ಮನಸ್ಸಿನಲ್ಲಿ ಬಂದಂತಹ ಕಾನ್ಫ್ಲಿಕ್ಟನ್ನು ಅಲ್ಲೂ ಅಷ್ಟೇ ವಿಷಯದಲ್ಲೇ ಬಂದಂತಹ ಕಾನ್ಫ್ಲಿಕ್ಟು ಆ ಕಾನ್ಫ್ಲಿಕ್ಟ್ನ ಹೇಗೆ ಅವನು ಅನಲೈಸ್ ಮಾಡಿದ್ದು ಅದಕ್ಕೆ ಅವನು ಹೇಗೆ ಅವನ ಉತ್ತರವನ್ನು ಕೊಟ್ಟ ಅನ್ನೋವಂಥದ್ದು ತುಂಬ ಅದ್ಭುತವಾದದ್ದು ಒಂದು ರೀತಿಲಿ ಇದಕ್ಕಿಂತಲೂ ಆಶ್ಚರ್ಯಕರವಾದಂತಹ ಧರ್ಮ ಸೂಕ್ಷ್ಮ ಅಲ್ಲಿ ಬಂದಿರುವಂಥದ್ದು ಇನ್ನು ಯಾವತ್ತೂ ಒಂದು ಸಂದರ್ಭ ಬಂದರೆ ಅದನ್ನು ವಿಕರ್ ಮಾಡೋಣ ಅಂತೂ ಇಲ್ಲಿ ರಾಮನ ಮನಸ್ಸಿನಲ್ಲಿ ಉಂಟಾದಂತಹ ದ್ವಂದ್ವಗಳೇನು ಲಕ್ಷ್ಮಣನ ಮನಸ್ಸಲ್ಲಿ ಉಂಟಾದಂಥದ್ದೇನು ಸೀತೆಯ ಮನಸ್ಸಲ್ಲಿ ಉಂಟಾದ್ದೇನು ಇದನ್ನೆಲ್ಲನೂ ಕೂಡ ಕವಿ ಎಷ್ಟು ತುಂಬ ಸಂಕ್ಷಿಪ್ತವಾದ ಮಾತುಗಳಲ್ಲಿ ನಾವು ಯಾರು ಬರೆದರೆ ಪುಟಗಟ್ಟಲೆ ಬೆಳಿತೀವಿ ಅಷ್ಟು ಡೆನ್ಸ್ ಆಗಿರುವಂತಹ ರೈಟಿಂಗಲ್ಲಿ ಏನು ಕಾಳಿದಾಸರನ್ನು ತೋರಿಸಿದ್ದೆದನ್ನು ನಿಮ್ಮ ಮುಂದೆ ಕಾಣಿಸೋಕೆ ನಾನು ಅಲ್ಪ ಪ್ರಯತ್ನವನ್ನು ಮಾಡಿದ್ದೀನಿ ಇದರಲ್ಲಿ ತಪ್ಪುಗಳೇನಾದ್ರು ಇದ್ದರೆ ನನ್ನದು ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ಇಷ್ಟು ನೀವೆಲ್ಲರೂ ಕೂಡ ಒಬ್ಬರು ಅಲ್ಲಾಡದೆ ಕೂತು ಇಷ್ಟು ಪೇಷಂಟಾಗಿ ಇಷ್ಟು ಕೇಳಿದ್ದು ನನಗೆ ಬೆಂಗಳೂರಲ್ಲಿ ಈ ಆಡಿಯನ್ಸ್ ಸಿಗುತ್ತೋ ಇಲ್ಲವಿಲ್ಲ ನಿಮಗೆಲ್ಲರಿಗೂ ನಾನು ಅತ್ಯಂತ ಕೃತಜ್ಞನಾಗಿದ್ದೀನಿ ನಮಸ್ಕಾರ ಸ್ವಲ್ಪ ನನಗೂ ಇವಳಿಗೂ ಸ್ವಲ್ಪ ಎಮೋಷನ್ಸ್ ಬಂದ್ಬಿಟ್ಟು ಕರೆಕ್ಟಾಗಿ ಹೇಳಕ್ ಆಗಲಿಲ್ಲ ಕೆಲವು ವಿಷಯಗಳನ್ನ ಅದಕ್ಕೂ ಕ್ಷಮೆ ಇರಲಿ ತಮ್ಮಿಂದ ಒಂದು ಈ ಥರದೊಂದು ಸರ್ಟಿಫಿಕೇಟ್ ಕೇಳಿಸ್ ನನಗೆ ತುಂಬಾ ತುಂಬ ತೃಪ್ತಿಯನ್ನು ಕೊಡುತ್ತೆ ಅದೇಕ್ ಯು ಅಂತದ ಉತ್ತರ ಕೊಟ್ಟಿರಿ ನಿಮ್ಮ ಬಾಯಿಂದ ಕನ್ನಡದಲ್ಲಿ ಇದನ್ನ ಕೇಳ್ಬೇಕು ಅಂತ ತುಂಬಾ ಆಸೆ ಇತ್ತು ನನ್ಗೆ ಇಂಗ್ಲಿಶು ಅಷ್ಟೇ ಪಾಂಡಿತ್ಯವಿದೆ ನಿಮಗೆ ಆದ್ರೂ ನಮ್ಮ ಈ ಸೊಗಡಿನ ಭಾಷೆ ಕೆಟ್ಟು ಅಂತಂದ್ರೆ ಅದರ ಅನುಭವನೇ ಬೇರೆ ಅದರ ಆತ್ಮೀಯತೆನೆ ಬೇರೆ ಇವತ್ತು ಆಸೆ ನೆರವೇ ಅವರೇ ಹೇಳಿದ್ರು ಗ್ರೇಟ್ಸ್ ಅಂತ ಲಿವ್ಸ್ ಅಂತ ಅವರೇ ಕಾಳಿದಾಸನಾಗಿ ಇವತ್ತು ಈ ಕಥೆನ ರಾಮನಾಗಿ ಸೀತೆಯಾಗಿ ಅದೇ ಭಾವನೆಗಳನ್ನ ಅವರು ಅನುಭವಿಸಿ ನಮ್ಮನ್ನು ಅದೇ ಅಶ್ರುಧಾರ ಲಹರಿಯಲ್ಲೇ ಕರ್ಕೊಂಡು ಹೋದ್ರು ಇವತ್ತು ಇದಕ್ಕಿಂತ ಏನೇನು ಹೇಳೋ ಸಾಧ್ಯ ಮತ್ತ ಅವ್ರು ಎಂಥ ಅಧ್ಯಾಪ ಅಧ್ಯಾಪಕರಾಗಿರ್ಬೋದು ಅಂತ ನಾವು ಇವತ್ತು ನೋಡಿದ್ವಿ ಅವ್ರ ಸ್ಟೂಡೆಂಟ್ ಮಿಶಿಗನಿಂದ ಮಿಶಿಗನಿಂದ ಬಂದಿದ್ದಾರೆ ಅವ್ರ ಸ್ಟೂಡೆಂಟ್ ಸಿಆಾಟ್ ಎಲ್ ಬಂದಿದ್ದಾರೆ ಜಸ್ಟ್ ಇವ್ರನ್ನ ಇವತ್ತು ನೋಡೋಕೆ ಅಂತ ನಾವು ಇಲ್ಲಿ ನೋಡಿದ್ವಿ ಇವರು ಹೇಗೆ ಪಾಠ ಮಾಡಿರ್ಬೋದು ಇವ್ರ ಸ್ಟೂಡೆಂಟ್ಸ್ನ ಹೇಗೆ ಹೇಗೆ ಈ ತರ ವಿಷಯಗಳನ್ನ ಹೇಳಿರ್ಬೋದು ಅಂತ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ಮಾತಾಡಿದ್ದಕ್ಕೆ ತುಂಬಾ ಯಾರು ಒಂಚೂರು ಟೀನು ತಗೊಳಕ ಆಗಿದೆ ಕಂಟಿನ್ಯೂಸ್ ಮಾತಾಡ್ಬಿಟ್ಟೆ ಮೊಬೈಲ್ ಇದು ಯಾರ್ದೋ ಮೊಬೈಲ್ ಇಲ್ಲ ಅವರು ಅಲ್ಲ ಇದು ನಿಮ್ದು